ಡಾಕ್ಟರ್ ಗುರುರಾಜ್ ಖರ್ಜಗಿ ಅವರಿಗೆ ವಂದನಾರ್ಪಣೆಯನ್ನು ನೀವೆಲ್ಲ ನಿಮ್ಮ ಮುಖಭಾವಗಳಿಂದಲೇ ಸಲ್ಲಿಸಿದ್ದಾಗಿದೆ ನಾಲ್ಕು ದಿವಸದಿಂದ ಇಷ್ಟು ಆಸಕ್ತಿಯಿಂದ ಸ್ಪಂದನ ಪೂರ್ವಕವಾಗಿ ಕೇಳ್ತಾ ಇದ್ದೀರಿ ಅದೇನೇ ಅವರಿಗೆ ವಂದನ ಸಲ್ಲಿಸಿದೆ ಆದರೂ ಔಪಚಾರಿಕವಾಗಿ ಸಲ್ಲಿ ವಂದನಾರ್ಪಣೆ ಸಲ್ಲಿಸುವ ಕರ್ತವ್ಯ ಇದೆ ಮೊದಲನೇದಾಗಿ ಈ ಪ್ರವಚನ ಪ್ರಾಯೋಜನೆ ಮಾಡಿದ ಶ್ರೀ ಎನ್ ಶ್ರೀಧರ್ ಅವರ ತೀರ್ಥರೂಪರು ಎಂ ನಾಗಭೂಷಣ್ ರಾಯರ ಹೆಸರಿನಲ್ಲಿ ಎನ್ ಶ್ರೀಧರ್ ಅವರು ಈ ಜಾ ಜ್ಞಾಪಕ ಚಿತ್ರ ಶಾಲೆಯ ಮೊದಲ ಪರ್ಯಾಯದ ಪ್ರವಚನ ಮಾಲೆಯನ್ನು ಪ್ರಾಯೋಜನ ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರ ಬಗ್ಗೆ ನಾನೇನು ಹೇಳಬೇಕಾದ್ದು ಇಲ್ಲ ತಾವೆಲ್ಲ ನಾಲ್ಕು ದಿವಸದಿಂದ ಕೇಳಿ ಆನಂದಿಸಿದ್ದೀರಿ ಅವರ ಇತರ ಪ್ರವಚನಮಾಲೆಗಳಂತೆ ಇದು ಕೂಡ ಸ್ವಾರಸ್ಯಪೂರ್ಣವಾಗಿ ಬೋಧಪ್ರದವಾಗಿ ನಡೆದಿದೆ ಇದರಲ್ಲಿ ಎಷ್ಟು ಮಟ್ಟಿನ ರಸವಂತಿಕೆ ಇದೆಯೋ ಅಷ್ಟು ಮಟ್ಟಿನ ಇದೆ ಅದು ತಮಗೆಲ್ಲ ಅನುಭವಕ್ಕೆ ಬಂದಿರಲೇಬೇಕು ಒಂದು ಕೌತುಕದ ಸಂಗತಿ ಅಂತ ಹೇಳಿದ್ರೆ ಡಿ ಅವರ ಅತ್ಯಂತ ಜನಪ್ರಿಯ ಅಂತ ಹೇಳಬಹುದಾದ ಕೆಲವು ಕೃತಿಗಳಲ್ಲಿ ಜ್ಞಾಪಕ ಚಿತ್ರ ಶಾಲೆ ಸೇರಿದೆ ಇನ್ನೊಂದು ಗೀತಾ ತಾತ್ಪರ್ಯ ಕೂಡ ಇದೆ ಗೀತಾ ತಾತ್ಪರ್ಯವಾಗಲಿ ಜ್ಞಾಪಕ ಚಿತ್ರ ಶಾಲೆಯಾಗಲಿ ಡಿ ಅವರ ಇತರ ಪ್ರಮುಖ ಬರಹಗಳಂತೆ ಅವರು ಕೂತು ಪ್ರಜ್ಞಾಪೂರ್ವಕವಾಗಿ ಬರೆದದ್ದು ಅಲ್ಲ ಗೀತಾ ತಾತ್ಪರ್ಯ ಇದೇ ವೇದಿಕೆಯಲ್ಲಿ ಅವರು ನಡೆಸ್ತಾ ಇದ್ದ ತರಗತಿಗಳ ಟಿಪ್ಪಣಿಗಳ ಆಧಾರದ ಮೇಲೆ ಅದು ಲೇಖನ ತಯಾರಾಗಿ ಪ್ರಕಟವಾಗಿ ಆಮೇಲೆ ಪುಸ್ತಕ ರೂಪದಲ್ಲೂ ಬಂತು ಈ ಜ್ಞಾಪಕ ಚಿತ್ರಶಾಲೆಯು ಅಷ್ಟೇ ಅವರು ಅನೇಕ ವರ್ಷ ಈ ಸ್ಮೃತಿಮಾಲೆಯನ್ನು ಬರೆಯುವುದಕ್ಕೆ ಒಪ್ಪಲಿಲ್ಲ ನನಗೆ ಪದೇ ಪದೇ ಮಾಸ್ತಿಯವರು ವಿ ಸಿ ತಾರಾಮ್ಯನವರು ನನ್ನ ಬೆನ್ನು ಅವರು ಇಷ್ಟೊಂದು ಪ್ರಕರಣಗಳು ನಿಜ ಜೀವನ ಪ್ರಸಂಗಗಳು ಹೇಳ್ತಾರೆ ನೀವು ಯಾವಾಗಲೂ ಅವ್ರ ಜೊತೆಯಲ್ಲಿ ನೀವಾದರೂ ಅದನ್ನ ದಾಖಲೆ ಮಾಡಬಾರ್ದೇ ಇಲ್ಲದೆ ಇದ್ರೆ ಮುಂದಿನ ಪೀಳಿಗೆಗೆ ಇದೆಲ್ಲ ಕಳೆದು ಹೋಗತ್ತೆ ಅಂತ ಮಾಸ್ತಿಯವರು ವಿ ಸೀತಾರಾಮಯ್ಯನವರು ನನಗೆ ಪದೇ ಪದೇ ಹೇಳ್ತಾ ಇದ್ರು ನಾನು ಇವ್ರಿಗೆ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದೆ ಆದರೆ ಅದನ್ನ ವರ್ಷಾನುಗಟ್ಟಲೆ ಡಿ ವಿ ಅವರು ನಿವಾರಿಸ್ತಾನೆ ಬಂದ್ರು ಅವರು ಕೊಡ್ತಾ ಇದ್ ಕಾರಣ ಅಂದ್ರೆ ಹೀಗೆಲ್ಲ ಹೇಳಕ್ ಹೊರಟ್ರೆ ಸ್ವವಿಷಯ ಹೇಳಬೇಕಾಗತ್ತೆ ಕಣೋ ಅದೆಲ್ಲ ಬೇಡ ಇದು ಅವರ ವಾದ ಆಗಿರ್ತಾ ಇತ್ತು ಆದರೆ ಎಷ್ಟೋ ತುಂಬಾ ಬಲವಂತ ಮಾಡಿದ ಮೇಲೆ ಐವತ್ಮೂರ ಐವತ್ನಾಲ್ಕರಲ್ಲಿ ಮೊದಲ ಒಂದು ಜ್ಞಾಪಕ ಚಿತ್ರ ಮಾಲೆ ಆಗ ಜನಪ್ರಗತಿ ಇಂತ ಒಂದು ಪತ್ರಿಕೆ ಇತ್ತು ಅದರಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಯಿತು ಬಹಳ ಬಲವಂತಕ್ಕೆ ಒಪ್ಪಿಕೊಂಡು ಅವರು ಬರೆಸಿದ್ರು ಆಗ ಎನ್ ಎಸ್ ಸೀತಾರಾಮ್ ಅವರು ಉತ್ತರೋತ್ತರ ಕನ್ನಡಪ್ರಭದ ಆದ್ಯ ಸಂಪಾದಕರು ಅವರಾಗ ಜನಪ್ರಗತಿ ಜನಪ್ರಗತಿ ಸಂಪಾದಕರಾಗಿದ್ದರು ಅವರು ಎಲ್ಲರೂ ನಾವೆಲ್ಲಾನು ಈ ಕೆಡ್ಡ ಆಪರೇಷನ್ ರೀತಿಯ ಒತ್ತಾಯ ತಂದ ಮೇಲೆ ಆ ಮಾಲಿಕೆ ಬಂತು ಹಾಗೇ ಆಮೇಲೆ ಇನ್ನೂ ಮಾಲಿಕೆ ಸುಧಾರಲ್ಲಿ ಕಲೋಪಾಸಕರ ಬಗ್ಗೆ ಬಂತು ಒಂದೆರಡು ಮಾಲಿಕೆ ಹೀಗೆ ಪ್ರಕಟ ಆದ ಮೇಲೆ ಅದಕ್ಕೆ ಬಂದ ಜನಸ್ಪಂದನವನ್ನು ನೋಡಿ ಆಯ್ತು ಇದು ಮಾಡೋದು ಒಳ್ಳೇದು ಅಂತ ಕಾಣುತ್ತೆ ಅಂತ ಹಿ ವಾಸ್ ಅಟ್ ಲಾಸ್ಟ್ ಕನ್ವಿನ್ಸ್ಡ್ ಆಮೇಲೆ ಒಂದಾದ ಮೇಲೊಂದು ಈ ಸರಣಿಗಳು ಬರೋಕೆ ಶುರುವಾಯಿತು ಒಟ್ಟು ಎಂಟು ಸರಣಿಗಳು ಬಂದು ಅದು ಆಮೇಲಿಂದ ಪುಸ್ತಕ ರೂಪದಲ್ಲೂ ಬರೋಕೆ ಶುರುವಾಯಿತು ಅದು ಓದಿದವ್ರಿಗೆ ಅನ್ನಿಸ್ತಾ ಇದ್ದ ಒಂದು ಅನಿಸಿಕೆ ಏನಂದ್ರೆ ಹೌದು ಇವರು ಇಷ್ಟೊಂದು ಜನದ ಬಗ್ಗೆ ಇಷ್ಟೊಂದು ಸಾಮಾಜಿಕ ಘಟನಾವಳಿಗಳ ಬಗ್ಗೆ ಇಷ್ಟೊಂದು ವ್ಯಕ್ತಿಗಳ ಬಗ್ಗೆ ಎಲ್ಲ ಬರೀತಾರಲ್ಲ ಆಗ ನೂರಾರು ಜನ ಇದ್ರಲ್ಲ ಬೇರೆ ಯಾರು ಯಾಕೆಗೆ ಬರೀಲೇ ಇಲ್ಲ ಬೇರೆ ಯಾರು ಇಷ್ಟೊಂದು ಜನ ಇದ್ರಲ್ಲ ಯಾರಾದರೂ ಬರಿಬಹುದಾಗಿತ್ತಲ್ಲ ಯಾರು ಯಾಕೆ ಬರೀಲೇ ಇಲ್ವಲ್ಲ ಅಂತ ಆಶ್ಚರ್ಯಪಟ್ಟರು ಬಹಳ ಜನ ಅದು ಕೂಡ ಡಿ ವಿ ಒಂದು ವಿಶೇಷವೇ ಮಹತ್ವವನ್ನು ಗುರುತಿಸೋದು ಅದನ್ನ ಉಳಿದವರಿಗಾಗಿ ಉಳಿಸಿಕೊಡೋದು ಇದು ಅವರಿಗೆ ದೈವದತ್ತವಾಗಿ ಬಂದಿತ್ತು ಇವತ್ತಿಗೂ ಕೂಡ ನಾವು ಅದರ ಪ್ರಯೋಜನವನ್ನು ಪಡೀತಾ ಇದ್ದೀವಿ ಒಂದು ದೃಷ್ಟಿಯಿಂದ ಇದು ಕಥನ ಪ್ರಧಾನವಾದದ್ದು ಆದ್ರಿಂದ ಕಥನದ ಮೇಲೆ ವ್ಯಾಖ್ಯಾನ ಏನು ಅನ್ನುವ ಪ್ರಶ್ನೆ ಬರಬಹುದು ಅದಕ್ಕೆ ಉತ್ತರ ಈ ಪ್ರವಚನದಲ್ಲಿ ತಮಗೆಲ್ಲ ಈಗಾಗಲೇ ಸಿಕ್ಕಿದೆ ಅಂತ ಭಾವಿಸ್ತೀನಿ ಕಥನವೇ ಆದರೂ ಕೂಡ ಅದರಲ್ಲಿ ಎಷ್ಟು ಆಯಾಮಗಳು ಅರ್ಥಸೂಕ್ಷ್ಮಗಳು ಅಡಗಿವೆ ಅದನ್ನ ಡಾಕ್ಟರ್ ಗುರುರಾಜ್ ಕರಜಗಿ ಅವರಂಥವರು ವಿವರಿಸಿದಾಗ ನಮಗೆ ಅದು ಹೆಚ್ಚು ಮನಸ್ಸಿಗೆ ಹತ್ತಿರವಾಗತ್ತೆ ತಟ್ಟತ್ತೆ ಮತ್ತು ಆ ಸಂವಾದದಲ್ಲಿ ನಾವು ಹೆಚ್ಚು ನಿಕಟವಾಗಿ ಭಾಗಿಗಳಾಗುವ ಹಾಗೆ ಆಗತ್ತೆ ಅದಕ್ಕಿಂತ ಹೆಚ್ಚಾಗಿ ಅದನ್ನು ಹಂಚಿಕೊಳ್ಳೋದರಲ್ಲೇ ಒಂದು ಆನಂದ ಇದೆಯಲ್ಲ ಅದನ್ನು ಗುರುರಾಜ್ ಖರ್ಜಿಗೆಯವರು ನಮ್ಮ ಜೊತೆಗೆ ಹಂಚಿಕೊಳ್ಳೋದ್ರಲ್ಲೇ ಒಂದು ಆನಂದ ಇದೆಯಲ್ಲ ಹೀಗೆ ಆ ಆನಂದದ ಕಾರಣದಿಂದಾಗಿ ಕಥನ ರೂಪದಲ್ಲಿದ್ದರೂ ಇದರ ಮೇಲೆ ವ್ಯಾಖ್ಯಾನ ಮಾಡೋದು ಒಳ್ಳೇದು ಅಂತ ನಮಗೂ ಅನ್ನಿಸಿ ಡಾಕ್ಟರ್ ಗುರುರಾಜ್ ಖರ್ಜಗಿಯವರು ಅದಕ್ಕೆ ಕೃಪೆ ಮಾಡಿ ಒಪ್ಪಿ ಈ ಪ್ರವಚನಮಾಲೆಯನ್ನು ಆರಂಭಿಸಿದ್ದಾರೆ ಇದು ಪ್ರಾರಂಭ ಅಷ್ಟೇ ಇನ್ನೂ ಬಹುಶಃ ಇನ್ನೊಂದು ಎರಡು ಮೂರು ಪರ್ಯಾಯಗಳಲ್ಲಿ ಇದು ಮುಂದುವರಿಯಬೇಕಾಗತ್ತೆ ಈಗಾಗಲೇ ಹೇಳಿದ ಹಾಗೆ ಬಹುಶಃ ಏಪ್ರಿಲ್ ಮೇ ತಿಂಗಳಲ್ಲಿ ಇದರ ಎರಡನೇ ಕಂತು ನಡೆಯಲಿದೆ ಸದ್ಯದ ಈ ಕಳೆದ ನಾಲ್ಕು ದಿವಸಗಳ ಪ್ರವಚನ ಮಾಲೆ ಈ ಮೊದಲ ಪರ್ಯಾಯಕ್ಕೋಸ್ಕರ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಪ್ರಾಯೋಜಕರಾದ ಶ್ರೀ ಎನ್ ಶ್ರೀಧರ್ ಅವರ ಪರವಾಗಿ ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಗೆ ನನ್ನ ನಮ್ರವಾದ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಇವತ್ತು ಸಂಸ್ಕ್ರಾಂತಿ ಸಂಕ್ರಾಂತಿ ದಿವಸ ಇವತ್ತು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ತಮ್ಮೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಸಂತೃಪ್ತಿಗಳನ್ನು ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೇನೆ ನಿನ್ನೆ ದಿವಸ ಪಾತ್ರಗಳನ್ನು ನೋಡ್ತಾ ಡಿ ಈ ಭಾಗದಲ್ಲಿ ಚಿತ್ರಿಸಿದಂತಹ ಅತಿ ದೊಡ್ಡ ಒಂದು ವ್ಯಕ್ತಿ ಚಿತ್ರವಾದಂತಹ ವೆಂಕಟ ಬಗ್ಗೆ ನೋಡ್ತಾ ಇದ್ವಿ ಎಷ್ಟು ವಿಶಾಲವಾದಂತಹ ಜೀವನ ವೈವಿಧ್ಯವಾದಂತಹ ಜೀವನ ಫಿಸಿಕ್ಸ್ ಪ್ರೊಫೆಸರ್ ಇಂದ ಹಿಡ್ಕೊಂಡು ಎಷ್ಟು ಆಯಾಮಗಳನ್ನು ನೋಡಿದ್ವಿ ಇನ್ನೊಂದು ಎರಡು ಆಯಾಮ ತಿಳಿಸದೆ ಹೋದ್ರೆ ನಾನು ಆ ಪಾತ್ರಕ್ಕೆ ಅಪಚಾರ ಮಾಡದಾಗ್ತದೆ ಅಂತ ಆರಿಸ್ಕೊಂಡಿದ್ದೀನಿ ಆರಿಸ್ಕೊಂಡ್ರೆ ಇನ್ನೂ ಎರಡು ದಿವಸ ಮೂರು ಸಭರ ವೆಂಕಟ ನಾಯಣಪ್ಪ ಬಗ್ಗೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಒಂದು ಘಟನೆ ನನಗೆ ತುಂಬಾ ಇಷ್ಟ ಆಗುವಂಥದ್ದು ನಾನು ಹಾಕೊಂಡ್ಬಂದದ ಗುರುತು ಅಂದರೆ ದಾವಣಗೆರೆ ಸಾಹಿತ್ಯ ಸಮ್ಮೇಳನ ನಡೆದಾಗ ಅದಕ್ಕೆ ಅವರೇ ಅಧ್ಯಕ್ಷರು ವೆಂಕಟನಾರಾಯಣಪ್ಪ ಅವ್ರ ಅಧ್ಯಕ್ಷರು ಎಷ್ಟು ಕಣ್ಣಿ ಕಟ್ಟು ಹಾಂ ಬರೆದಿದ್ದಾರೆ ಇನ್ನೊಂದು ಗುಣ ವೆಂಕಟನಾರಾಯಣಪ್ಪನವರು ಗುಣ ತುಂಬಾ ವಿಶೇಷ ಅನಿಸೋದು ನನಗಂತೂ ತುಂಬಾ ಆಶ್ಚರ್ಯ ಆಗೋಯಿತು ನೋಡಿ ಸಾಹಿತ್ಯ ಸಮ್ಮೇಳನ ಕಾರ್ಯಾರಂಭ ಶುರುವಾಯಿತು ತಮ್ ಗೊತ್ತಿದ್ದ ಹಾಗೆ ಅಧ್ಯಕ್ಷ ಮೆರವಣಿಗೆ ಮೊದಲಾಗ್ತದೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಮೊದಲಾಗಬೇಕು ಆ ಸಂದರ್ಭ ಅದನ್ನು ಹೇಗೆ ಡಿ ವಿಜಿ ನೋಡಿ ಈ ಕಾರ್ಯಕ್ರಮಕ್ಕೆ ಮೊದಲು ಆಗಬೇಕಾದದ್ದು ಅಧ್ಯಕ್ಷರ ಮೆರವಣಿಗೆ ಅದಕ್ಕೆ ಒಂದೆರಡು ನಿಮಿಷ ಮುಂಚೆ ನಾನು ವೆಂಕಣ್ಣಯ್ಯ ಮೊದಲಾದವರು ಏನೋ ಹರಟುತ್ತಾ ಕುಳಿತಿದ್ದೆವು ವೆಂಕಟನಾರಾಯಣಪ್ಪನವರು ಬಂದು ಏನಪ್ಪ ಹೀಗಿದ್ದೀರಿ ಇನ್ನು ಮೆರವಣಿಗೆ ಹೊರಡಬೇಕಲ್ಲ ಅಧ್ಯಕ್ಷರವ್ರು ಇವರು ಹೇಳ್ತಾರೆ ಹೊರಡಬೇಕಲ್ಲ ರೆಡಿ ಆಗಿ ಅಲ್ಲ ದಿರುಸು ಬೇಗ ಹಾಕಿಕೊಳ್ಳಿ ಅಂದ್ರೆ ಅಂತೀವ್ರಿ ಅದಕ್ಕೆ ನಾನು ನೀವೇನು ತಯಾರಾಗಿಲ್ಲ ಸರ್ ಉತ್ಸವ ಮೂರ್ತಿ ಇವರೇ ತಾನೇ ಇವರೇ ತಯಾರಾಗ್ದು ಹೋದ್ರೆ ತಯಾರಾಗಿ ಏನ್ ಮಾಡೋದಿದೆ ಅಂತ ಹೇಳಿ ನೀವೇ ತಯಾರಾಗಿಲ್ಲ ಅಂದೆ ಅವರು ನನ್ನದೇ ಎಷ್ಟು ಹೊತ್ತು ನೀವು ಡ್ರೆಸ್ ಮಾಡ್ಕೊಳ್ಳೋದ್ರೊಳಗಾಗಿ ನಾನು ಸಿದ್ಧವಾಗಿಬಿಡುತ್ತೇನೆ ಎಂದು ಹೇಳಿ ತಮ್ಮ ಟ್ರಂಕಿನ ಬಳಿ ಕುಳಿತರು ಈಗ ನೋಡುವಂತ ವಿಷಯ ಇದು ಟ್ರಂಕಿನ ಹತ್ರ ಕೂತ್ಕೊಂಡ್ರಂತೆ ಏನು ಮಾಡಿದ್ರು ಅವರು ಅದರೊಳಗಿಂದ ಸೂಜಿ ದಾರ ಗುಂಡಿಗಳು ಇದನ್ನು ತೆಗೆದು ತಮ್ಮ ಕೋಟೆಗೆ ಗುಂಡಿ ಹೊಲಿಯುತ್ತಾ ಕುಳಿತರು ಇದು ನಾನು ಇದುವರೆಗೂ ಎಲ್ಲೂ ಕೇಳಿರ್ಲಿಲ್ಲ ಅದೇನು ಪ್ರಸಂಗ ಅಂತ ಹೇಳ್ತೀನಿ ಗುಂಡಿ ಹೊಲಿಯೋ ಶುರು ಮಾಡಿದ್ರಂತೆ ಆಗ ನಾನು ಇದೇನು ಎಂದು ಕೇಳಿದೆ ಅವರು ಹೌದಪ್ಪ ನೋಡಿ ಎತ್ತ ತಮಾಷೆ ಇದೆ ಹೌದಪ್ಪ ಗುಂಡಿಯ ಸಹಿತ ಕೋಟನು ಅಗಸನಿಗೆ ಹಾಕಿದ್ರೆ ಅವನು ಒಗೆ ಗುಂಡಿಗಳನ್ನು ಒಡೆದು ಹಾಕುತ್ತಾನೆ ಆದ್ರಿಂದ ಅಗಸನಿಗೆ ಬಟ್ಟೆ ಹಾಗುವಾಗ ಗುಂಡಿಗಳನ್ನು ಕತ್ತರಿಸಿಟ್ಟುಕೊಂಡು ಆ ಬಟ್ಟೆಗಳನ್ನು ಮೈಗೆ ತಗುಲಿಸಿಕೊಳ್ಳುವಾಗ ಗುಂಡಿಗಳನ್ನು ಬಟ್ಟೆ ಹೊಲಿದುಕೊಳ್ಳುತ್ತೇನೆ ಯಾರು ಮಾಡಿದೀವಿ ಸ್ವಾಮಿ ಈ ಹೇಳಿ ನೋಡೋಣ ಪ್ರತಿ ಸಲ ವಾಷಿಂಗ್ ಕೊಟ್ಟಾಗ ಗುಂಡಿ ಕತ್ತರಿಸೋದೇ ಇಟ್ಕೊಳ್ಳೋದು ಬಂದ ನಂತರ ಗುಂಡಿ ಹೊಲ್ಕೊಳ್ಳೋದು ಇದನ್ನ ಎಲ್ಲೂ ಕೇಳಿಲ್ಲ ಕಂಡಿರಲೂ ಇದ ಯಾಕೆ ಮುಖ್ಯ ಆಗತ್ತೆ ಅಂತಂದ್ರೆ ಎರಡು ಕಾರಣಕ್ಕೆ ಮುಂದೆ ನೋಡಿ ಹೇಗಿದೆ ಅಂತ ಇದಕ್ಕೆ ಹೊತ್ತಾಗುತ್ತದಲ್ಲ ಎಂದರೆ ಅವರು ಹೇಳಿದ್ರು ಗಡಿಯಾರ ಇಟ್ಟುಕೊಂಡು ನೋಡಿ ಎಷ್ಟು ನಿಮಿಷವಾಗುತ್ತೋ ನೋಡಿ ಎಂದು ಹೇಳಿದರು ಆ ಕೆಲಸಕ್ಕೆ ಎರಡು ಮೂರು ನಿಮಿಷಗಳಿಂದ ಹೆಚ್ಚು ಕಾಲ ಹಿಡಿಯಲಿಲ್ಲ ಇದು ಯಾಕೆ ಅಂತ ಹೇಳ್ತಾರೆ ಡಿವಿಜಿ ಅವರು ಎಲ್ಲ ವಿಷಯಗಳಲ್ಲಿಯೂ ಹೀಗೆ ಅವರ ಪೆಟ್ಟಿಗೆಯಲ್ಲಿ ಕರಿಮಸಿಯ ದೌತಿ ಕೆಂಪು ಮಸಿಯ ದೌತಿ ಒಂದು ಕರಿಮಸಿಯ ಜಾಡಿ ಗೊಂದು ಸೀಸೆ ಪಿನ್ಗಳು ಟ್ಯಾಗುಗಳು ಚಾಕು ಕತ್ತರಿ ಸೂಜಿ ಧಾರ ಈ ಸಮಸ್ತ ಲೇಖನ ಸಾಮಗ್ರಿಯು ಅವರು ಹೋದ ಕಡೆಯಲ್ಲೆಲ್ಲ ಅವ್ರ ಜೊತೆಗೆ ಬರುತ್ತಿತ್ತು ಇನ್ನೊಂದು ಪ್ರಸಂಗ ಬರೆದಿದ್ದಾರೆ ಡಿ ವಿಜನ್ ಹೇಳಿಕ್ ಹೋಗ್ಲಿಲ್ಲ ಈ ಸ್ವಿಸ್ ನೈಫ್ ಅಂತ ಬರುತ್ತೆ ಕೇಳಿರ್ಬೇಕು ಸ್ವಿಸ್ ನೈಫ್ ಅಂತ ಬರುತ್ತೆ ಚಾಕು ಅದು ಅದರೊಳಗೆ ಏನೆಲ್ಲಾ ಇರುತ್ತೆ ಒಂದು ಇಪ್ಪತ್ತು ಸಾಮಾನು ಇರುತ್ತೆ ಬಾಟಲ್ ಓಪನ್ ಮಾಡೋದು ಏನೋ ಒಂದು ಇರುತ್ತೆ ಅದು ಇತ್ತಂತ ಅವ್ರ ಕಡೆಗೆ ಅದು ಯಾವಾಗ್ಲೂ ಇಟ್ಕೊಂಡಿರೋರಂತೆ ಯಾವಾಗ ಯಾವ್ದು ಉಪಯೋಗ ಬರುತ್ತೆ ಗೊತ್ತಿಲ್ಲ ಇಟ್ಕೋಬೇಕು ಅಂತ ಇಟ್ಕೊಂಡಿರೋರು ಇದು ಮೊಬೈಲ್ ಮ್ಯೂಸಿಯಂ ಎಲ್ಲಾನು ಇರ್ತಿತ್ತು ಭೋಜನ ವಸ್ತ್ರ ವಿಷಯಗಳಲ್ಲಿ ಮಾತ್ರವೇ ಅಲ್ಲ ಮಿಕ್ಕೆಲ್ಲ ವಿಷಯಗಳಲ್ಲಿಯೂ ಹಾಗೆ ಅವರ ಸ್ವ ಸ್ವತಃ ಪರ್ಯಾಪ್ತಿ ಸೆಲ್ಫ್ ಸಫಿಶಿಯನ್ಸಿ ಮಾತೊಡ್ತಾರೆ ಸ್ವತಃ ಪರ್ಯಪ್ತಿ ತಾವು ಬರೆಯುವ ಮಸಿಯನ್ನು ತಾವೇ ತಯಾರಿ ಮಾಡ್ಕೊಳ್ಳುತ್ತಿದ್ರು ಮಸಿ ಕೂಡ ತಾವೇ ಮಾಡ್ಕೊತಾ ಇದ್ರು ಅಂತ ಕರಿ ಮಸಿ ಅದು ಹ್ಯಾಕ್ ಮಾಡ್ತಿದ್ರು ಅಂದ್ರೆ ರಾಗಿಯನ್ನು ಹುರಿದು ಅದರ ಕರಿಯಿಂದ ಮಸಿ ಮಾಡ್ಕೊಳ್ಳುತ್ತಿದ್ರು ಇದು ಎಷ್ಟು ಸಮೃದ್ಧ ಜೀವನ ಅನಿಸುತ್ತೆ ಎಷ್ಟು ಕಾಳಜಿ ನೋಡಿ ನಮಗೇನಂದ್ರೆ ವಾಷಿಂಗ್ ಹಾಕಿದಾಗ ಗುಂಡಿ ಒಡೆದ್ ಹೋದ್ರೆ ಮತ್ತೊಂದು ಗುಂಡಿ ಹಚ್ಕೊಳ್ಳೋದಷ್ಟೇನೆ ಬೇರೆ ಗುಂಡಿ ಹಾಕಿಸ್ಕೊಳ್ಬೇಕು ಅಂತ ಅದಕ್ಕೆ ಮ್ಯಾಚ್ ಆಗೋಲ್ಲ ಕರೆಕ್ಟ್ ಅದೇ ಗುಂಡಿ ಇರಬೇಕಲ್ವಾ ಅದು ಕತ್ತರಿಸಿಟ್ಕೊಂಡು ಹೊಲ್ಕೊಳ್ಳುದು ಎಲ್ಲಿ ಹೋದಲ್ಲೆಲ್ಲ ಹೀಗೆ ಮಾಡ್ಕೊಳ್ಳುದು ಪ್ರತಿಯೊಂದ್ರಲ್ಲೂ ಸೆಲ್ಫ್ ಸಫಿಶಿಯನ್ಸಿ ಅಂತ ಅನ್ನೋದು ಹೇಗಿತ್ತು ವ್ಯಕ್ತಿಯಲ್ಲಿ ಅಂತ ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂತಹ ಚಿಂತೆ ಎಲ್ಲಿವರೆಗೂ ಮನುಷ್ಯ ಹತ್ತು ಮುಖಗಳು ಇರಬಹುದು ಸಾವಿರ ಮುಖಗಳು ಇರಬಹುದು ಎಲ್ಲಿವರೆಗೂ ಆ ಮುಖಗಳು ಸ್ವಂತಕ್ಕೋಸ್ಕರ ಇರ್ತದೋ ಆ ಮನುಷ್ಯ ದೊಡ್ಡವನಾಗೋದಿಲ್ಲ ಆ ಮುಖಗಳಲ್ಲಿ ಬಹುಪಾಲ ಆದರೂ ಬಹುಮುಖಿ ಹೊರಗಡೆ ಆಗಿದ್ರೆ ಸಮಾಜಕ್ಕೋಸ್ಕರ ಆದರೆ ಮನುಷ್ಯ ದೊಡ್ಡವರಾಗ್ತಾರೆ ಡಿ ವಿಜಿ ಗುರುತಿಸೋದು ಅಂತ ಮನುಷ್ಯರನ್ನ ತಮಗೋಸ್ಕರ ಬದುಕಿದವರನ್ನು ಯಾರ ಬಗ್ಗೆನೂ ಬರದಿಲ್ಲ ಅವರು ಸಮಾಜಕ್ಕೋಸ್ಕರ ಏನಾದರೂ ಮಾಡಿದವರನ್ನು ಮಾತ್ರ ಗುರುತಿಸಿದ್ದಾರೆ ಇಂಥ ಒಂದು ಪ್ರಸಂಗ ಬರುತ್ತೆ ಒಬ್ಬ ಮನುಷ್ಯ ತಾನೇ ಕಷ್ಟದಲ್ಲಿರುವಂತಹ ಮನುಷ್ಯ ಕಷ್ಟ ಅಂತ ಅನ್ಕೊಂಡಿಲ್ಲ ಆ ಮಧ್ಯಾರೆ ಮತ್ತೊಬ್ಬರಿಗೋಸ್ಕರ ತುಡಿಯೋದಿದೆಯಲ್ಲ ಕೇರಿಂಗ್ ಅಂಡ್ ಲವಿಂಗ್ ಅದರ್ಸ್ ಇಸ್ ಅ ಫ್ಯಾಸಿನೇಟಿಂಗ್ ಸಾಗ ಇಲ್ಲಿ ಬರೀತಾರೆ ಅವರು ವೆಂಕಟರಾಮರ ಮನೋಧರ್ಮ ಹೇಗಿತ್ತು ಅಂತ ಅವ್ರಿಗೆ ಪರಿಚಯ ಇದ್ದಂತ ಸಾಕಷ್ಟು ಜನ ಬಡ ಜನರ ಪರಿಚಯ ಇತ್ತು ಏನಾದರೂ ಸಹಾಯ ಮಾಡ್ತಾ ಇರೋರು ಅದರಲ್ಲಿ ಒಬ್ಬ ಹೆಸರು ವೆಂಕಟರಾಮಯ್ಯ ಅಂತ ಒಬ್ಬ ಹೆಸರಂತೆ ಅವ್ರು ಯಾವ ಉದ್ಯೋಗದಲ್ಲೂ ಇರಲಾರ್ದೇ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಮುನ್ಸಿಪಾಲ್ಟಿಲಿ ಆಕ್ಟ್ರಾಯಲ್ಸ್ ದಿವಸ ಕೆಲಸ ಮಾಡಿದ್ರಂತೆ ಸಣ್ಣ ಪುಟ್ಟ ಕೆಲಸ ಮಾಡೋದು ಬಿಡೋದು ಇನ್ನೊಂದ್ ಕಡೆಗೆ ಈ ಸ್ಮಶಾನದಲ್ಲಿ ಕಾವಲುಗಾರ ಗುಮಾಸ್ತಿ ಆಗಿದ್ರಂತೆ ಅವ್ರು ಮಾಡ್ತಿದ್ರು ಅವ್ರ ಹೆಣ್ತಿ ಪಾಪ ಮೆಣಸಿನ ಅದು ಇದು ಮಾಡಿ ಅಡಿಕೆ ಮಾಡಿ ಜೀವನ ಸಂಪಾದನೆ ಮಾಡೋದು ತುಂಬಾ ಕಷ್ಟದಲ್ಲಿ ಕಳೆದವ್ರು ಅವ್ರ ಪಾಪ ಈ ಹಣಕಾಸಿನ ಕಷ್ಟವೊಂದಲ್ದೇನೆ ಭಗವಂತನ ಪರೀಕ್ಷೆ ಬೇರೆ ತುಂಬ ಇತ್ತು ಅವ್ರು ಹೆಂಡತಿ ತೀರ್ಕೊಂಡ್ರು ಮಕ್ಕಳಿನ ಮಕ್ಕಳು ಕೂಡ ಹೋಗ್ಬಿಡ್ತು ಅವ್ರಿಗೂ ಕಾಯಿಲೆ ಆಗಿ ಮಲ್ಕೊಂಡ್ಬಿಟ್ಟ ವೆಂಕಟರಾಮಯ್ಯ ಇನ್ನು ಬದುಕೋದಿಲ್ಲ ಅಂತ ಆದಾಗ ಆತ ಏನು ಮಾಡಿದ ಅನ್ನೋದು ನೋಡಿ ಒಂದು ಚೈತನ್ಯ ಮತ್ತೊಬ್ಬರಿಗೋಸ್ಕರ ತುಡಿಯುವಂಥದ್ದು ಏನೇನು ಮಾಡುತ್ತೆ ಅಂತ ಅವರು ವೆಂಕಟರಾಮಯ್ಯನವ್ರಿಗೆ ಹೇಳಿ ವೆಂಕಟಪ್ಪನವ್ರಿಗೆ ಹೇಳಿ ಕಳಿಸಿದ್ರಂತೆ ಬನ್ನಿ ಸ್ವಾಮಿ ಅಂತ ಇವ್ರು ಹೋಗಿ ನೋಡಿದಾಗ ಆತ ಹೇಳಿದ ಸ್ವಾಮಿ ನಾನು ಇನ್ನು ಬಹುಕಾಲ ಬದುಕಲಾರೆ ನನಗೆ ಮಕ್ಕಳು ಮರಿ ಯಾರು ಇಲ್ಲ ಹತ್ತಿರದ ದಾಯಾದಿಗಳು ಯಾರು ಇಲ್ಲ ನನಗಿರುವುದು ಈ ಸಣ್ಣ ಮನೆ ಮಾತ್ರ ನಾನು ನನ್ನ ಹೆಂಡತಿಯು ದುಡಿದು ಸಂಪಾದಿಸಿದ ಪುಡಿಕಾಸುಗಳನ್ನು ಈ ಮನೆಯ ಮೇಲೆ ಹಾಕಿದ್ದೇನೆ ಇದರ ಮೇಲೆ ಯಾವ ಸಾಲವೂ ಇಲ್ಲ ಈ ಮನೆಯನ್ನು ತಾವು ಮಾರಿ ಬಂದ ಹಣವನ್ನು ನೀವು ಕಟ್ಟಿಸಿರುವ ಮಲ್ಲಿಕಾರ್ಜುನ ಸ್ವಾಮಿಯ ಗುಡಿಯ ಸೇವೆಗೆ ಉಪಯೋಗಿಸಬೇಕು ಈ ಉಪಕಾರವನ್ನು ನಿಮ್ಮಿಂದ ಬಯಸುತ್ತೇನೆ ಅಂತ ಹೇಳಿದ ಮಲ್ಲಿಕಾರ್ಜುನ ಸ್ವಾಮಿ ಗುಡಿ ಬಗ್ಗೆ ಹೇಳಿಕ್ ಹೋಗಿಲ್ಲ ನಾನು ಟೈಮ್ ತೊಗೊಳ್ಳುತ್ತೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಅಲ್ಲಿ ವಾಸಕ್ಕೆ ಬಂದ್ ಸುತ್ತ ಮನೆ ಇರಲಿಲ್ಲ ಬರೀ ಗದ್ದೆ ಇತ್ತಂತೆ ಶಿವಾಲಯನೇ ಇಲ್ವಲ್ಲ ಏನ್ ಮಾಡೋದು ಅಂತ ಹುಡ್ಕಾಡ್ಕೊಂಡು ಹೋದಾಗ ಎಲ್ಲೋ ಕಡೆ ಈಶ್ವರಲಿಂಗ ಕಾಣಿಸ್ತು ಕಲ್ ಸಂದೆಯಲ್ಲಿ ಓ ಇದೇ ಹಾಗಾದ್ರೆ ಅಂತ ಆ ಪ್ರಾಮಾಣಿಕತೆ ನೋಡಿ ಈಶ್ವರಲಿಂಗ ಇದೆ ಅಂತಲ್ಲ ಉದ್ಧಾರ ಜೀರ್ಣೋದ್ಧಾರ ಮಾಡಬೇಕು ಅದು ಯಾರ ಪ್ರಾಪರ್ಟಿ ವೆರಿಫೈ ಮಾಡಬೇಕು ಅದು ಎಷ್ಟು ಕ್ಲಾರಿಟಿ ಇದೆ ನೋಡಿ ಯಾರ್ದಿದ್ರು ಸ್ಥಳ ಅಂತ ಹೇಳಿ ಆರ್ಕೈವ್ಸ್ ಹೋಗಿ ಹುಡುಕಾಡಿ ಮುಜರಾ ಇಲಾಖೆಗೆ ಸೇರಿದ್ದಿದ್ದು ಯಾವುದೋ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಈಗ ಬಿದ್ದು ಹೋಗಿದೆಯಲ್ಲಾನು ತಾವೇ ಕಟ್ಟಿದ್ದಾರೆ ನಾವು ಬಿಲ್ಡಿಂಗ್ ಕಟ್ಸಿದೀವಿ ಅಂತೀವಲ್ಲ ನಾವು ದುಡ್ಡು ಕೊಡೋದಷ್ಟೇನೆ ಕಟ್ಟೋರ್ ಬೇರೆ ಇವರು ಕಟ್ಟಿದ್ದಾರೆ ಇವರೇ ಮೂಲೆ ಮಟ್ಟ ಹಿಡ್ಕೊಂಡು ಕಲ್ಲಿಟ್ಟು ತಾವೇ ಕಟ್ಟಿದ್ದಾರೆ ನಾಲ್ಕು ಜನ ಆಳು ತಗೊಂಡು ಅವರು ಒಕ್ಕಲ್ತನ ಹೇಗ್ ಮಾಡಿದ್ರು ಅದೇ ತರ ಪೂರ್ತಿ ದೇವಸ್ಥಾನ ಕಟ್ಟಿ ದಿವಾಂಡ್ರನ್ನೆಲ್ಲ ಕರೆಸಿ ಅವ್ರ ಕಡೆಯಿಂದ ಡಾಕ್ಯುಮೆಂಟ್ ಮಾಡಿ ಸರ್ಕಾರದಿದ್ರು ಸರ್ಕಾರಕ್ಕೆ ಬರಸ್ಬೇಕನ್ನ ಮತ್ತೊಬ್ಬರಾದ್ರೆ ಯಾರದೋ ಪ್ರಾಪರ್ಟಿ ತಮ್ಮ ಹೆಸರು ಬರೆಸ್ಕೊಳ್ಳೋರು ಇದನ್ನ ಮಾಡಿ ದೇವಸ್ಥಾನಕ್ಕೆ ಸೇರಿದ್ದು ಅಂತ ಮಾಡಿ ಪೂಜೆ ವ್ಯವಸ್ಥೆ ಆಗುವಾಗ ಮಾಡ್ತಾ ಇದ್ರು ಅದಕ್ಕೆ ವೆಂಕಟರಾಮಯ್ಯ ಕೇಳಿದ್ದು ಆ ದೇವಸ್ಥಾನ ಪ್ರಯೋಜನ ತಗೊಳ್ಳಿ ಈ ಮನೆಯನ್ನ ಅಂತ ಅದಕ್ಕೆ ಅವರೇನು ಮಾಡಿದ್ರು ಅಂದರೆ ವೆಂಕಟನಾರಾಯಣಪ್ಪ ಬೇಡಿಕೆಯನ್ನು ಒಪ್ಪಿಕೊಂಡರು ಅದರಂತೆ ಕ್ರಮವಾಗಿ ಪತ್ರ ಬರೆಯಿಸಿ ಅಂದರೆ ನಾಟ್ ಓನ್ಲಿ ಹಿ ವಾಸ್ ಇಮೋಷನಲ್ ಬಟ್ ಹಿ ವಾಸ್ ವೆರಿ ಸಿಸ್ಟಮ್ಯಾಟಿಕ್ ಇನ್ ದಿ ಪ್ರೊಸೀಜರಲ್ಸ್ ಆ ಪ್ರೊಸೀಜರ್ಸ್ ಕರೆಕ್ಟ್ ಮಾಡಬೇಕಲ್ಲ ಪತ್ರ ಬರೆಸಿಕೊಂಡು ಅದಕ್ಕೆ ವೆಂಕಟರಾಮಯ್ಯ ರುಜುವನ್ನೂ ಸಾಕ್ಷಿಗಳನ್ನು ಹಾಕಿಸಿ ತಮ್ಮ ಬಳಿ ಇಟ್ಟುಕೊಂಡ್ರು ವೆಂಕಟರಾಮಯ್ಯ ಮೃತರಾದ ಬಳಿಕ ಕೆಲ ಪುಣ್ಯಾತ್ಮರು ಪುಣ್ಯಾತ್ಮರು ಪನ್ನದು ಕೆಲ ಮಂದಿ ಪುಣ್ಯಾತ್ಮರು ತಾಲೂಕ್ ಕಚೇರಿ ಅಧಿಕಾರಿಗಳು ಸಂಚು ಮಾಡಿ ಆ ಮನೆಯನ್ನು ಹರಾಜು ಮಾಡಿದ್ವಿ ಎಂಬ ನೆವದಿಂದ ನೂರು ಇನ್ನೂರು ರೂಪಾಯಿಗಳಿಗೆ ಗಿಟ್ಟಿಸಬೇಕೆಂದು ಉಪಾಯ ಹುಟ್ಟಿದ್ರು ಮನೆ ಯಾರು ಕೇಳ್ತಾರೆ ಯಾರಿಲ್ಲಲ್ಲ ತಾಲೂಕು ಅಧಿಕಾರಿ ಸೇರ್ಕೊಂಡ್ಬಿಟ್ರೆ ಇನ್ನೂರು ರೂಪಾಯಿ ಮನೆ ತಗೊಂಡ್ಬಿಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಕೆಲವರು ಆದರೆ ವೆಂಕಟರಾಣಪ್ನವ್ರು ಏನ್ ಮಾಡಿದ್ರು ಅಂದ್ರೆ ಆಗಿನ ಮುಜರಾಯಿ ಕಮಿಷನರ್ ಬಳಿಗೆ ಹೋಗಿ ಸ್ವಾಮಿ ಅದು ದೇವರ ಸ್ವತ್ತು ದೇವಸ್ಥಾನದ ಪರವಾಗಿ ನಾನು ನಿಮ್ಮಲ್ಲಿ ಹೇಳುತ್ತಿದ್ದೇನೆ ತಾವು ಖುದ್ದು ನೇಮಕ ಮಾಡಿದ ಅಧಿಕಾರಿ ಆ ಸ್ವತ್ತನ್ನು ಬಹಿರಂಗವಾಗಿ ಹರಾಜು ಹಾಕವಂತೆ ಅಪ್ಪಣೆ ಆಗಬೇಕು ಅದರಂತೆ ಹರಾಜು ನಡೆಯಿತು ದೇವಸ್ಥಾನದ ಪರವಾಗಿ ನಾರಾಯಣ ವೆಂಕಟ ನಾರಾಯಣಪ್ಪರು ಹಾಜರಿದ್ರು ಆ ಮನೆಗೆ ಸುಮಾರು ಮೂರು ಸಾವಿರ ರೂಪಾಯಿಗಳಷ್ಟು ಬೆಲೆ ಬಂತು ಅದನ್ನ ಅವ್ರು ಏನ್ ಮಾಡಿದ್ರು ಅಂತ ನೋಡಿ ದೇವಸ್ಥಾನ ಕಟ್ಟೋದೊಂದು ಭಾಗ ಆದ್ರೆ ಕೊಟ್ಟಂತ ಮನುಷ್ಯನ್ ಮರಿಬಾರ್ದಲ್ಲ ಅಂತ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಆ ಹಣವನ್ನು ಸರಕಾರದ ಖಜಾನೆಯಲ್ಲಿ ಪುದುವಟ್ಟಾಗಿ ಇಟ್ಟು ಅದರ ವರಮಾನದಿಂದ ಏನೇನಾಗಬೇಕು ಅಂತ ಒಂದು ವೆಂಕಟರಾಮಯ್ಯನವರ ಮೃತಿ ದಿವಸ ಅಭಿಷೇಕ ಬ್ರಾಹ್ಮಣ ಭೋಜನ ಆತನ ಹೆಂಡತಿಯ ಮೃತಿ ದಿವಸ ಅಮ್ಮನವರ ಸನ್ನಿಧಿಯಲ್ಲಿ ಕುಂಕುಮಾರ್ಚನೆ ಬ್ರಾಹ್ಮಣ ಭೋಜನ ನವರಾತ್ರಿಯಲ್ಲಿ ಒಂದು ದಿವಸ ಅಭಿಷೇಕ ಪೂಜೆ ಇವಿಷ್ಟರಲ್ಲಿ ಸಾಧ್ಯವಾದದ್ದು ನಡೆಯಬೇಕೆಂದು ವೆಂಕಟನಾರಾಯಣಪ್ಪರು ಏರ್ಪಾಟು ಮಾಡಿದರು ಈ ಏರ್ಪಾಟಿನಲ್ಲಿ ಸಾಧ್ಯವಾದಷ್ಟು ಭಾಗ ಈಗಲೂ ನಡೆಯುತ್ತಿದೆ ಎಂದು ಕೇಳಿದ್ದೇನೆ ಡಿವಿಜಿ ಬರೆದ ಯಾರಿಗೋಸ್ಕರ ಕಾಳಜಿ ಮಾಡೋದಿದೆಯಲ್ಲ ಕೇರಿಂಗ್ ಫಾರ್ ಸಂಬಡಿ ಯೋ ಎಲ್ಲಿ ವ್ಯವಸ್ಥೆ ರೀ ಎಲ್ಲಿ ಮನೆನೋ ಏನೋ ಏನೋ ಮನೆ ಕೊಡ್ತಾನೆ ಮಾರೋದ್ಯಾರು ಲೆಕ್ಕ ಇಟ್ಕೊಳ್ಳೋದು ಯಾರು ಹೋಗಿ ಬೆನ್ನು ಹತ್ತೋದ್ ಯಾರು ಡಿಪಾರ್ಟ್ಮೆಂಟ್ ಮುಂದೆ ಅದು ವ್ಯವಸ್ಥೆ ಮಾಡೋದು ಯಾರು ನಾವು ಮತ್ತೊಬ್ಬರಿಗೋಸ್ಕರ ಮಾಡಬೇಕಾದ್ರೆ ತುಂಬಾ ಟೈಮ್ ಖರ್ಚಾಯ್ತು ಅಂತೇವೆ ವಿ ವೇಸ್ಟೆಡ್ ಟೈಮ್ ಅಂತೇವೆ ಬಟ್ ವೆಂಕಟ ನಾರಾಯಣಪ್ಪ ಇನ್ವೆಸ್ಟೆಡ್ ಟೈಮ್ ಇನ್ವೆಸ್ಟೆಡ್ ಆನ್ ದೀಸ್ ಗುಡ್ ಥಿಂಗ್ಸ್ ಹಾಗೆ ಮತ್ತೊಬ್ಬರಿಗೋಸ್ಕರ ಕೇರಿಂಗ್ ಮಾಡೋದನ್ನ ನಾವು ಕಲಸೋದು ಯಾವಾಗ ಮಕ್ಕಳಿಗೆ ಅಂತ ಮೊನ್ನೆ ದಿವಸ ಒಂದು ಘಟನೆ ಒಬ್ಬರು ನನ್ನ ಸ್ನೇಹಿತರು ಹೇಳಿದ್ರು ಐ ವಾಸ್ ಸೋ ಮೂಡ್ ಬೈ ದ್ಯಾಟ್ ನಮ್ಮಲ್ಲಿ ಮಕ್ಕಳು ಹಾಗೆ ಇರ್ತಾರೆ ಕೇರಿಂಗ್ ಲವಿಂಗ್ ಇರ್ತದೆ ನಾವ್ ಹಾಗೆ ಬೆಳೆಸಬೇಕು ಬೆಳೆಸಿದ್ರೆ ಹಾಗೆ ಉಳ್ಕೋತಾರೆ ಅಂತ ಅನ್ಸುತ್ತೆ ಒಂದು ಘಟನೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಟಿಯರ್ಸ್ ಅದ್ ಕೇಳಿದಾಗ ಒಂದ್ ಮನೇಲಿ ಆದಂತ ಪ್ರಸಂಗ ಅದು ತಂದೆ ಪೇಪರ್ ಓದ್ತಾ ಕೂತಿದಾರೆ ತಾಯಿ ಕೂಕೊಂಡ್ರಂತೆ ಎಷ್ಟು ಪೇಪರ್ ಓದ್ತೀರಿ ಸಾಕು ಬಿಡ್ರಿ ಅದನ್ನ ಬನ್ರಿ ಮಗು ನೋಡಿ ಊಟನೇ ಮಾಡಲ್ಲ ಅನ್ನ ನೀವೇನ್ರಿ ಕೂತು ಓದ್ ಪೇಪರ್ ಓದ್ತಿದ್ದ ಸಹಾಯ ಮಾಡಲ್ಲ ನೀವು ಅಂತ ಏನಾಯ್ತು ಅಂತ ಪೇಪರ್ ತಿರುಗಿಸ್ ನೋಡಿದ್ರೆ ಒಂದು ಸಣ್ಣ ಮಗು ಎಂಟು ವರ್ಷದ ಮಗು ಹುಡುಗಿಯದು ಸಿಂಧು ಅಂತ ಹೆಸರು ಆ ಹುಡುಗಿ ಮೊಸರನ್ನ ತಿಂತಾ ಇಲ್ಲ ಅಮ್ಮನಿ ಕೋಪ ಬಂದಿದೆ ನೋಡಿ ಮೊಸರನ್ನ ತಿನ್ನಲ್ಲ ಅಂತಾಳೆ ಆ ಹುಡುಗಿ ಮೊಸರನ್ನ ಕಂಡ್ರೆ ಆಗೋಲ್ಲ ನನಗೆ ಇಷ್ಟ ಇಲ್ಲ ಮೊಸರನ್ನ ಬೇಡ ಅಂತ ಕೂಗಾಡುತ್ತೆ ಅಮ್ಮ ಮತ್ತು ಇವ್ರ ಅಮ್ಮನ ತಾಯಿ ಇಬ್ಬರಿದ್ದಾರೆಲ್ಲ ಅವ್ರು ಹಠ ಹಿಡಿದು ಮೊಸರನ್ನ ಒಳ್ಳೇದು ಆರೋಗ್ಯಕ್ಕೆ ತಿನ್ಬೇಕು ಮೊಸರನ್ನ ತಿನ್ನಲಾರ್ದು ಏನು ನನಗೆ ಯಾವುದು ಒಳ್ಳೇದು ಮಕ್ಕಳಿಗೆ ತಿನ್ನಿಸ್ತೇನೆ ನಾನು ಬೇಕು ಅಂತೇಳಿ ಅವ್ರು ಒತ್ತಾಯ ಮಾಡಿ ತಿನ್ನಿಸ್ತಾ ಆ ಹುಡುಗಿ ಅಳು ಬರ್ತಾ ಇದೆ ತಿನ್ನೋಕಾಗ್ತಾ ಇಲ್ಲ ಈತ ಹೋಗ್ಬಿಟ್ಟ ಅಪ್ಪ ಏನ್ ಮಾಡಿದ್ರು ಅಂದ್ರೆ ಮಗು ಭಾಳ ಒಳ್ಳೆ ಮಗು ಅಲ್ಲೇ ಅಮ್ಮ ನೀನು ನೋಡು ನೀ ಮಸ್ರಾನ ತಿನ್ನೋ ಅಂತ ತಿನ್ನಿಸ್ತೇನೆ ನೀ ತಿ ಹೋದ್ರೆ ನಿನ್ನಮ್ಮ ನನಗೆ ಬೈತಾಳೆ ಅಮ್ಮ ಗಿ ದುಡ್ಡಿಸ್ಕೊಂಡು ನೋಡ್ತಾ ಇದ್ರು ಹಿಂದೆ ನಿಂತ್ಕೊಂಡು ತಿನ್ನಮ್ಮ ಒಂದ್ ಎರಡು ಆ ಹುಡುಗಿ ಅಳ್ತಾ ಇತ್ತಲ್ಲ ಕಣ್ಣು ಅಪ್ಪ ನಾ ಮಸ್ರನ್ನ ತಿಂತೀನಿ ಎರಡು ಚಮಚ ಅಲ್ಲ ಪೂರ್ತಿ ಬಟ್ಲು ತಿನ್ಬಿಡ್ತೇನೆ ಆದ್ರೆ ನಾನು ಕೇಳಿದ್ದು ನಡ್ಸ್ಕೊಡ್ಬೇಕು ಅಂತ ಕೇಳ್ತಂತೆ ಮಗು ತಿಂದ್ರೆ ಸಾಕಲ್ಲ ಆಯ್ತು ನಡ್ಸ್ಕೊಡ್ತೇನೆ ತಗೋ ಅಂದ್ರು ಮಾತು ಕೊಡು ಅಂತ ಹುಡುಗಿ ಮಾತುಕೊಡು ಅಂತ ಅಪ್ಪ ಆ ಪುಟ್ಟ ಮಗು ಏನ ಕೆಂಪು ಕೈಯನ್ನು ಕೈಯಲ್ಲಿ ಹಿಡ್ಕೊಂಡು ಆಯ್ತು ಮಗು ಮಾತುಕೊಟ್ಟಿದ್ದೇನೆ ನಡೆಸ್ಕೊಡ್ತೇನೆ ಅಂತ ಹೇಳಿದ್ರು ಅಮ್ಮ ನೀನು ಮಾತುಕೊಡ್ಬೇಕು ಮಗು ಕೇಳ್ತಂತೆ ಆಕೆನೋ ಆಯ್ತು ಮಾತುಕೊಟ್ಟಿದ್ದೇನೆ ತೋ ತಿನ್ ಮೊದಲು ಮೊಸರನ್ನು ತಿಂದರೆ ಸಾಕು ಅಂತಿತ್ತಲ್ಲ ಆಯ್ತು ಮಗು ಮಾತು ಕೊಟ್ಟಾಯ್ತು ಮಗು ಎಲ್ಲ ತಿಂತು ತಿಂದು ಕಣ್ಮರಿಸ್ಕೊಂಡು ಈಗ ಟೆನ್ಷನ್ ಶುರು ಆಯ್ತು ಏನ್ ಕೇಳ್ಬಿಡ್ತಾಳೋ ಏನೋ ಆಕೆ ಅಪ್ಪ ಹೇಳಿದಂತೆ ನೋಡು ಮಗು ನೀನೇನೋ ದೊಡ್ಡದ್ ಕೇಳ್ಬಿಡ್ಬೇಡ ಕಂಪ್ಯೂಟರು ಅದು ಇದು ಬೇಕಂದ್ರೆ ನಿಮ್ಮ ಅಪ್ಪನ ಹತ್ರ ಅಷ್ಟು ದುಡ್ಡಿಲ್ಲ ನೋಡ್ಕೊಂಡು ಕೇಳಮ್ಮ ಅದೆಲ್ಲ ಇಲ್ಲಪ್ಪ ಖರ್ಚಿಂದ ಏನಿಲ್ಲ ಅಂತ ಹೇಳ್ತಂತೆ ಮಗು ಆಮೇಲೆ ಮಗು ಬಂದು ಅಪ್ಪನತ್ರ ಅಪ್ಪನ ಕೊರಳಿ ಕೈ ಹಾಕ್ಬಿಟ್ಟು ಅಪ್ಪ ಈ ಭಾನುವಾರ ಪೂರ್ತಿ ನನ್ನ ತಲೆ ಬೋಳಿಸ್ಬಿಡು ಅಂತಂತೆ ಸಣ್ಣ ಮಗು ಎಂಟು ವರ್ಷದ ಮಗು ಹೆಣ್ಣು ಅಮ್ಮ ಅಜ್ಜಿಗೆ ಕೋಪ ತಲೆಗೇರ್ಬಿಡ್ತು ಏನು ಮುಟ್ಟು ಪ್ರಶ್ನೆ ಕೇಳೋದು ಹೆಣ್ಣು ಮಗು ತಲೆ ಬೋಳಿಸ್ಕೊಳಕ್ಕಾಗತ್ತಾ ಹಾ ಅದೆಲ್ಲ ಸರಿ ಆಗೋಲ್ಲ ಆಗೋಲ್ಲ ಅಂದರು ಆ ಹುಡುಗಿ ಹೇಳ್ತಂತೆ ಅಪ್ಪ ನೀನು ಮಾತು ಕೊಟ್ಟಿದ್ದೆ ಅಮ್ಮ ನೀನು ಮಾತು ಕೊಟ್ಟಿದ್ದೆ ನನಗೆ ಕೇಳಿದ್ದು ನಡೆಸ್ಕೊಡ್ತೇನೆ ಅಂತ ಖರ್ಚಿಂದಲ್ಲ ಆಮೇಲೆ ಹರಿಶ್ಚಂದ್ರನ್ ಕತೆ ಹೇಳಿದ್ದೆ ನಿನ್ನ ಮೊನ್ನೆ ನನಗೆ ಹೇಳಿದಷ್ಟೇ ಚೆನ್ನ ನಡ್ಸ್ಕೊಡ್ಬೇಡವಾ ಅಂತ ಕೇಳಿತು ಅಪ್ಪ ಹೇಳಿದೆ ಆಯ್ತಮ್ಮ ಅವರಿಬ್ರು ಜಗಳಾಡಿದ್ರು ಅಡ್ಡಿಲ್ಲ ನೀನು ಮಾತು ನಡೆಸ್ತೇನೆ ಅಂತ ಯಾತಕ್ಕೆ ಅಂತ ಗೊತ್ತಿಲ್ಲ ಎರಡು ಸಲ ಕೇಳಿದ್ರು ಮಗು ಹೇಳಿಲ್ಲ ಭಾನುವಾರ ಹೋಗಿ ಆ ಮಗುನ ತಲೆ ಕ್ಷೌರ ಮಾಡಿಸ್ಕೊಂಡ್ ಬಂದ್ರು ಮರುದಿನ ಬೆಳಿಗ್ಗೆ ಆ ಮಗುನ ಶಾಲೆ ಬಿಡೋಕೆ ಅಪ್ಪ ಹೋಗಿದ್ದಾರೆ ಹೋಗ್ಬಿಟ್ಟು ಆ ಕಾರಲ್ಲಿ ಇಳಿದು ಮಗು ನಿಲ್ಲಿಸಿ ಹೋಗ್ ಒಳಗಡೆ ಅಂತ ಹೇಳಿದ್ರು ಆ ಮಗು ತಲೆ ಗುಂಡ್ ಮಾಡ್ಕೊಂಡು ಆ ಮುದ್ದು ಮಗು ಕಣ್ಣೆಲ್ಲ ದೊಡ್ಡದಾಗ ಕಾಣುತ್ತೆ ಕೂದ್ಲಿಲ್ದೇ ಇದ್ದಾಗ ನಕೊಂಡು ಹೋಗಿ ಹೋಗಿ ಗೇಟ್ ಹತ್ರ ನಿಂತ್ಕೊಂಡು ಕೈ ಮಾಡ್ತಂತ ಹೋಗು ಅಂತ ಹೇಳಿ ನೀನ್ ಒಳಗ ಹೋಗು ಅಂತಪ್ಪ ಇಲ್ಲ ನಾ ಕಾಯ್ತೇನಿ ಅಂತ ಹುಡುಗಿ ಯಾರಿಗೆ ನಿಂತ್ಕೊಂಡ್ಲು ನೋಡ್ತಾ ಇದ್ರಪ್ಪ ಅಷ್ಟೊಳ ಇನ್ನೊಂದ್ ಕಾರ್ ಬನ್ನಿ ನಿಂತ್ಕೊಳ್ತಂತೆ ಹಿಂದೆ ಅದ್ರಿಂದ ಒಬ್ಬ ಹುಡುಗ ಇಳಿದ ತಾಯಿ ಒಬ್ಬ ಹುಡುಗ ನಿಲ್ಸಿದ್ರು ಆ ಹುಡುಗನು ಓಡ್ ಹೊಂಟ ಒಳಗಡೆ ಅವನ ತಲೆಯೂ ಕೂದ್ಲಿಲ್ಲ ಇವರೊಂದ್ರು ಇದು ಫ್ಯಾಷನ್ ಎಲ್ಲ ಹುಡುಗರು ತಲೆ ಬಳಸ್ಕೊಂಡ್ ಬರೋದು ಅನ್ಕೊಂಡು ಅಂದಾಗ ಆ ತಾಯಿಗೆ ಹೇಳಿದ್ರಂತೆ ನಿಮ್ಮನಾ ಅಂತ ಕೇಳಿದ್ರಂತೆ ಹೌದು ನನ್ನ ಮಗ ಅಂತ ಆಕೆ ಕೇಳಿದ್ರಂತೆ ಆ ಹುಡುಗಿ ನಿಮ್ಮಗಳ ಸಿಂಧು ನಿಮ್ಮಗಳ ಅಂತ ಕೇಳಿದ್ರಂತೆ ಹೌದು ಸಿಂಧು ನನ್ನ ಮಗಳು ಅಂತ ಇತ್ತ ಹೇಳಿದಂತೆ ಹೇಳಿದ ತಕ್ಷಣ ತಾಯಿ ಹೇಳಿದಂತೆ ನೀವೇನು ಪುಣ್ಯ ಮಾಡಿದ್ರಪ್ಪ ಹೋದ ಜನ್ಮದಲ್ಲಿಂತ ಮಗು ಪಡೆಯೋದಕ್ಕೆ ಅಂತ ಏನು ಹೌದು ನನ್ನ ಮಗಳು ಒಳ್ಳೆಯವಳು ಅಂತ ಆಕೆ ತಾಯಿ ಹೇಳಿದಂತೆ ನನ್ನ ಮಗ ಇದ್ದಾನಲ್ಲ ಅವನ್ ತಲೆ ಬೋಳಿಸ್ಕೊಂಡದ್ದಲ್ಲ ಅವನಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಬ್ಲಡ್ ಕ್ಯಾನ್ಸರ್ ಆಗಿ ತುಂಬ ಸೀರಿಯಸ್ ಆಗಿದ್ದ ಹುಡುಗ ಹೋದ ತಿಂಗಳೆಲ್ಲ ಕೆಮೊಥೆರಪಿ ಆಗಿದೆ ಅವನಿಗೆ ಕೆಮೊಥೆರಪಿ ಆದಾಗ ಕೂದಲೆಲ್ಲ ಹೋಗ್ಬಿಡುತ್ತೆ ಹಾಗಾಗಿದೆ ಅವನು ಶಾಲೆಗೆ ಹೋಗಲ್ಲ ಅಂತ ಹಠ ಹಿಡ್ದಿದ್ದ ನಾನು ಶಾಲೆಗೆ ಹೋಗೋಲ್ಲ ಮಕ್ಕಳೆಲ್ಲ ಕೀಟ್ಲೆ ಮಾಡ್ತಾರೆ ನನಗೆ ನನಗೆ ಇನ್ಸಲ್ಟ್ ಆಗ್ತದೆ ಹೋಗೋದಿಲ್ಲ ಅಂತ ಹಠ ಹಿಡ್ದಿದ್ದ ಸಿಂಧೂಜ ನಮ್ಮ ಮನೆಗೆ ಬರೋಳು ಎರಡು ಮೂರು ಸಲ ಬಂದಾಗ ಒಂದ್ಸಲ ಹೇಳ್ದಂತೆ ಶಾಲೆಗೆ ಎಂದ್ ಬರ್ತೀಯಾ ಅಂತ ಕೇಳ್ದಂತೆ ನನ್ನ ಮಗ ಹೇಳ್ದ ನಾನು ಶಾಲೆಗೆ ಬರೋಲ್ಲ ಎಲ್ಲ ಕೀಟ್ಲೆ ಮಾಡ್ತಾರೆ ಬರೋಲ್ಲ ಅಂತ ನೀನು ಕೀಟ್ಲೆ ಮಾಡ್ದಂಗೆ ನಾ ನೋಡ್ಕೋತೇನೆ ಬಾ ಅಂತ ಮಗು ಹೇಳಿದಂತೆ ಈಗ ಅರ್ಥ ಆಯಿತು ತಲೆ ಯಾಕೆ ಬಳಸ್ಕೊಂಡಿದ್ದಾಳೆ ಯಾಕೆ ಅಂತ ನೋಡಿ ಎಂಟು ವರ್ಷದ ಮಗುಗಿದೆ ಅದು ಹ್ಮ್ ಬೆಳೀತಾ ಏನಾಗುತ್ತೆ ನಮ್ಮ ಮನಸ್ಸಿಗೆ ಯಾಕೆಂದ್ರೆ ನಾವು ಸಿಕ್ಕಾಕ್ ಬಿಡ್ತೀವಿ ಅವ್ರನ್ನ ಅದು ಒಳ್ಳೇದಲ್ಲ ಒಳ್ಳೇದಲ್ಲ ಒಳ್ಳೇದಲ್ಲ ಅಂತ ಹೇಳಿ ಸ್ವಾರ್ಥಗಳನ್ನ ಮಾಡ್ಬಿಡ್ತೀವೇನೋ ಅನ್ಸುತ್ತೆ ಇತ್ತಿನ ನೋಡ್ಕೊಂಡಾಗ ಅನ್ಸುತ್ತೆ ವೆಂಕಟನಾರಾಯಣಪ್ಪನವರು ಆ ವಯಸ್ಸಿಗೆ ಅಷ್ಟು ಮಾಡ್ಬೇಕಾದ್ರೆ ಎಲ್ಲಿ ವೆಂಕಟರಾಮಯ್ಯ ಎಲ್ಲಿ ಸ್ಮಶಾನಕಾಯೋ ಗುಮ ಅವನಿಗೋಸ್ಕರ ಇಷ್ಟೆಲ್ಲ ಮಾಡಿ ಕಷ್ಟ ತಗೊಂಡು ಅದನ್ನ ಮಾರಿ ವ್ಯವಸ್ಥೆ ಮಾಡಿದ್ರಲ್ಲ ಎಷ್ಟು ದೊಡ್ಡವ್ರು ಇರಬೇಕು ಅಂತ ಅದಕ್ಕೋಸ್ಕರ ಬರೀತಾ ಇದ್ರು ಡಿವಿಜ್ ಅಂತವ್ರ ಬಗ್ಗೆ ಇನ್ನೊಂದು ವಿಷಯ ಹಣಕ್ಕೋಸ್ಕರ ಯಾವತ್ತೂ ಪ್ರಯತ್ನ ಮಾಡಲಿಲ್ಲ ಅವರು ಹಣ ಬೇಕು ಅಂತ ಯಾವತ್ತೂ ಮಾಡಿದವರಲ್ಲ ಅದರಿಂದ ದೊಡ್ಡವರಾದವರು ಹಿಂದ್ಕೊಂದ್ಸಲ ಹೇಳಿದ್ದೆ ನಾನು ದ ಗ್ರೇಟ್ ಗ್ರ್ಯಾಂಡ್ ಫಾದರ್ ನಾವು ದೊಡ್ಡವ್ರನ್ನ ನೆನ್ಸ್ಕೋತೇವೆ ನಮ್ಮ ಮುತ್ತಜ್ಜಿನ ಹೆಸರೇ ನೆನಪಿಲ್ಲ ನಮಗೆ ಯಾಕಂದ್ರೆ ಮತ್ತೊಬ್ಬರಿಗೋಸ್ಕರ ಬದುಕಿದವ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ ವೆಂಕಟನಾರಾಯಣಪ್ಪ ಅದಕ್ಕೊಂದು ನಿದರ್ಶನ ನಮಗೆ ಅವರನ್ನು ಬರೀತಾರೆ ದಿನಾ ಬೆಳಗ್ಗೆ ಕರಾರುವಾಕ ಮನುಷ್ಯ ದಿನಾಲೂ ಏಳುವರೆಗೆ ಹೋಗೋರಂತೆ ಪರಿಷತ್ತಿಗೆ ದಿನಾ ಏಳುವರೆಗೆ ಬೆಳಿಗ್ಗೆ ಹೋಗೋದು ಒಂದ್ಸಲ ಇಬ್ರು ಮನೆ ಮುಂದೆ ದೊಡ್ಡ ಮನುಷ್ಯರಿದ್ದರಂತೆ ದೊಡ್ಡ ಮನುಷ್ಯರು ಅಂತ ಸ್ಥಾನದಲ್ಲಿ ಅವ್ರು ನೋಡಿದ್ರಂತೆ ಏನ್ ವೆಂಕಟನಾರಾಯಣಪ್ಪ ದಿನ ಹೋಗುತ್ತಿರಲ್ಲ ಈ ಹೊತ್ತಿಗೆ ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ರಂತೆ ಅವರು ಪರಿಷತ್ತಿಗೆ ಅಂದ್ರಂತೆ ಅವ್ರ ಪ್ರಶ್ನೆ ಕೇಳಿದ್ದು ವೆಂಕಟನಾರಾಯಣಪ್ಪನವರಿಗೆ ನಿಮಗೇನು ದೊರೆತಿದೆ ತಲುಬಲ್ಲಿ ತಲುಬು ಅಂದ್ರೆ ಸಂಬಳ ಅಲ್ಲೇನು ದೊರೆತಿದೆ ಸಲುಬು ನಿಮಗೆ ಅಂತ ಕೇಳಿದ್ರಂತೆ ತಲುಪುಗೇನು ಇಲ್ಲ ನಮ್ ಸಂತೋಷಕ್ಕೋಸ್ಕರ ಮಾಡೋದು ಅಂತ ಹೇಳಿದ್ರಂತೆ ಅವ್ರಿಗೆ ಆಶ್ಚರ್ಯ ತಲುಪು ಇಲ್ಲದೆ ಸಂತೋಷಕ್ಕೋಸ್ಕರ ಕೆಲಸ ಮಾಡ್ತಾರಲ್ಲ ಜನರು ಅಂತ ದೊಡ್ಡ ಮನುಷ್ಯರಿಗೆ ಅವ್ರು ಹೇಳಿದ್ರಂತೆ ಅಲ್ಲಪ್ಪ ನಿಮಗೆ ಕಾಲೇಜಿನಾಗೆ ಸಂಬಳ ದೊರೀತದೆ ಇಲ್ಲೇನು ತಲುಪು ಕೊಡೋದಿಲ್ವಾ ಅಂತ ಕೇಳಿದ್ರಂತೆ ಇಲ್ಲ ರಾಯರೇ ಇದು ದೇಶಕ್ಕೆ ಸೇರಿದ ಸಂಸ್ಥೆ ಅಲ್ವಾ ಅದರಲ್ಲಿ ಹಣ ಇಲ್ಲ ಕೆಲಸ ಮಾಡೋರು ದೇಶಾಭಿಮಾನದಿಂದ ಮಾಡಬೇಕು ಅಂತ ವೆಂಕಟನಾರಾಯಣಪ್ಪ ಹೇಳಿದ್ರಂತೆ ಅದಕ್ಕೆ ಅವ್ರ ಉತ್ತರ ಏನ್ ಕೊಟ್ಟರು ಅಂತ ಹಾಗಂದ್ರೆ ಏನಪ್ಪಾ ಯಾರಾದರೂ ಬಿಟ್ಟು ಕೆಲಸ ಮಾಡ್ತಾರಿಯೇ ನನ್ನ ನೋಡ್ರಿ ಕೈಲೋನ್ ದೊಡ್ಡ ಚೀಲ ಇತ್ತಂತೆ ನೋಡ್ರಿ ಈ ಚೀಲವನ್ನ ಮಾರ್ಕೆಟ್ಗೆ ಹೋಗ್ತೇನು ಎರಡು ಮೂರು ದಿನ ತರಕಾರಿ ಬರ್ತದೆ ಚೀಲದಲ್ಲಿ ಕೌನ್ಸಿಲ್ ನನ್ನ ಇರೋದ್ರಿಂದ ಬೆಂಚ್ ಮ್ಯಾಜಿಸ್ಟ್ರೇಟ್ ಆಗಿರೋದ್ರಿಂದ ಮಾತ್ರ ಇಲ್ಲದೆ ಹೋದ್ರೆ ಅದೆಂತ ಪರಿಷತ್ತಯ್ಯ ಅಭಿಮಾನವಂತೆ ಒಣ ಅಭಿಮಾನ ತರಕಾರಿ ಕೂಡ ಗಿಟ್ಲಾರದಂತ ಅಭಿಮಾನ ಅಂದ್ರೆ ನಮ್ಗೇನೂ ಲಾಭ ಇಲ್ಲದೆ ಕೆಲಸ ಮಾಡಬಾರದು ಅನ್ನುವಂಥ ಜನರ ಮಧ್ಯೆ ವೆಂಕಟರಾಮಪ್ಪನವರಿದ್ರು ಏನು ಬೇಡ ಅಂತ ಕೆಲಸ ಮಾಡಿದಂಥವ್ರು ಹೀಗೆ ಹಾಸ್ಯ ಮಾಡಿ ನಕ್ಕರು ದೊಡ್ಡವರು ಅಂಥವ್ರು ಈಗ ಇಲ್ಲವೇ ಎಂದು ಹೇಳಲಾದೀತೇನು ಈ ಪ್ರಶ್ನೆ ಡಿ ವಿಜಿ ಚೆನ್ನಾಗಿದೆ ಅಂಥವ್ರು ಈಗ ಇಲ್ಲವೇ ಇಲ್ಲವೇ ಎಂದು ವಾಚಕರು ತಮ್ಮ ಅನುಭವದಿಂದ ವಿಚಾರಿಸಿಕೊಳ್ಳಲಿ ಅಂತ ಅಂಥವ್ರು ಇಲ್ಲವೇ ಇಲ್ಲ ಅಂದ್ರೆ ಇಬ್ರು ಅಂಥವ್ರು ಇದ್ದಾರೆಯೇ ಅಂದ್ರೆ ಏನು ಅಪೇಕ್ಷೆ ಕೆಲಸ ಮಾಡುವಂಥವ್ರು ಇದ್ದಾರೆ ಅಂತ ಒಂದು ಪ್ರಶ್ನೆ ಆದರೆ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂತವ್ರು ಇದ್ದಾರಿಯೇ ಯಾರಾದರೂ ಈಗ ಎರಡನ್ನೂ ಪ್ರಚಾರ ಮಾಡುವಂತ ಪರಿಸ್ಥಿತಿ ಈಗ ಇದ್ರ ಜೊತೆಗೆ ಇನ್ನೊಂದು ಗುಣ ಅವ್ರದ್ದು ಹೇಳಬೇಕಾದ್ರು ಮರೆಯೋಕೆ ಸಾಧ್ಯನೇ ಇಲ್ಲ ತನಗೆ ಸಂಬಂಧ ಪಡದೆ ಇದ್ರೂ ಕೂಡ ಎಲ್ಲೋ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದನ್ನ ವಿರುದ್ಧ ಮಾಡುವಂತಹದ್ದು ತನಗೇನು ವೈಯಕ್ತಿಕ ಲಾಭ ಇಲ್ಲ ಆದರೆ ಅದು ಅನ್ಯಾಯ ಅಂದಾಗ ಅದು ಪ್ರತಿಭಟನೆ ಮಾಡಬೇಕಾದದ್ದು ಕೆಲಸ ನಾನು ನೆನಪಿದೆ ನಾನು ಬಿ ಎಸ್ ಓದಬೇಕಾದ್ರೆ ನಮ್ಮ ಕಾಲೇಜಲ್ಲಿ ವೆರಿ ಗುಡ್ ಪ್ರಿನ್ಸಿಪಲ್ ಬಹಳ ಒಳ್ಳೆ ಪ್ರಿನ್ಸಿಪಲ್ ಇದ್ದರು ನಮ್ಮ ಹುಡುಗ್ರು ಕೆಲವೊಂದು ಐದಾರು ಜನ ಹಾಸ್ಟೆಲ್ ಹುಡುಗರು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಾಗ ಯಾವುದೋ ಒಂದು ಹುಡುಗಿಗೆ ಒಂದಿಷ್ಟು ಜನ ಕೀಟ್ಲೆ ಮಾಡಿ ತೊಂದರೆ ಕೊಟ್ಟರು ಅಂತ ಬಂತು ಸುದ್ದಿ ಗೊತ್ತಾಯ್ತು ಪ್ರಿನ್ಸಿಪಾಲ್ಗೆ ಬಸ್ ಸ್ಟಾಪಲ್ಲಿ ಯಾರ್ಯಾರು ಇದ್ರಿ ಅಂತ ಕೇಳಿದ್ರು ಈ ಎಂಟು ಹುಡುಗರು ನಿಂತ್ಕೊಂಡಿದ್ರು ಅವ್ರಿಗೆ ಬೈದ್ರು ನಾಚಿಕೆ ಬರಲ್ಲ ನಿಮಗೆ ಆ ಹುಡುಗಿಗೆ ತೊಂದರೆ ಕೊಡ್ಬೇಕು ನೋಡ್ಕೊಂಡು ನಿಂತಿದ್ದೀರಿ ನೀವು ನಾವೇನು ಮಾಡೋದು ಸರ್ ಅದು ಯಾರೋ ಏನೋ ಅಂತ ಬುಡುಗಾಂದ ಪಟಾರ ಅಂತ ಕೆನ್ನೆಗೆ ಹೊಡೆದ್ರು ಕೊಡೋದು ಹೇಳಿದ್ರು ನೋಡೋ ನಿನ್ನ ಮುಂದೆ ಅನ್ಯಾಯ ಆಗ್ತಿದ್ರೆ ಪ್ರತಿಭಟನೆ ಮಾಡದೆ ಹೋದರೆ ನಿಮಗೆ ಜೀವ ಇಲ್ಲ ಅಂತ ಅರ್ಥ ಜೀವ ಇಲ್ಲ ಅಂತ ಅರ್ಥ ಅವ್ರು ಹೇಳೋರು ಯು ಆರ್ ನೋ ಬೆಟರ್ ದನ್ ದಿ ಬೆಂಚಸ್ ಅನ್ ದಾಲ್ಸ್ ದೇ ಆರ್ ಮ್ಯೂಡ್ ಸ್ಪೆಕ್ಟೇಟರ್ಸ್ ಫಾರ್ ಎವ್ರಿಥಿಂಗ್ ಯು ಬಿಕೇಮ್ ಲೈಕ್ ದಾಟ್ ಇನ್ ಆನಿಮೇಟ್ ಅಂದ್ಬಿಟ್ಟು ಜೀವ ಇಲ್ದ ಮನುಷ್ಯ ಆಗ ಹೋಗಿದ್ಯಾನು ಅಂತ ಇದನ್ನ ವೆಂಕಟ ನಾರಾಯಣಪ್ಪನವ್ರ ಜೀವನದಲ್ಲಿ ನೋಡ್ತೇವೆ ದೊಡ್ಡ ಸ್ಥಾನದಲ್ಲಿದ್ದಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರೊಫೆಸರ್ ಪೋಸ್ಟ್ಗೆ ಒಂದು ಅಡ್ವರ್ಟೈಸ್ ಮಾಡಿದ್ರು ಕನ್ನಡ ಪ್ರೊಫೆಸರ್ ಬೇಕು ಅಂತ ಅದಕ್ಕೆ ಏನ್ ಮಾಡಬೇಕು ಅಂತ ಸೆನೆಟ್ ಅವ್ರಲ್ಲ ತೀರ್ಮಾನ ಮಾಡಿದ್ಮೇಲೆ ಅಪ್ಲಿಕೇಶನ್ ಸಾಕಷ್ಟು ಬಂತಂತೆ ಆಗೇನಾಯ್ತು ಅಂತ ಹೇಳ್ತಾರೆ ಅಲ್ಲಿ ಗೊತ್ತಾದ ಯಾರೋ ಒಬ್ಬರನ್ನು ನೇಮಿಸಿಕೊಳ್ಳಬೇಕೆಂದು ವೈಸ್ ಚಾನ್ಸಲರ್ ನಂಜುಂಡಯ್ಯನ ಅಭಿಪ್ರಾಯ ಉಂಟೆಂದು ಅವರಿವರು ಆಡಿಕೊಳ್ಳುತ್ತಿದ್ರು ಯಾವುದೋ ಒಬ್ಬನ ಆರಿಸಬೇಕು ಅಂತ ವೈಸ್ ಚಾನ್ಲರ್ ಆಗಿದ್ರು ನಂಜುಂಡಯ್ಯನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಮನಸ್ಸಲ್ಲಿ ಅಂತ ಗೊತ್ತಾಯ್ತು ಅದಕ್ಕೆ ಇವರೇನ್ ಮಾಡಿದ್ರು ಆ ನಿರ್ದಿಷ್ಟ ಮನುಷ್ಯನ ಯೋಗ್ಯತೆ ಸಾಮರ್ಥ್ಯಗಳನ್ನು ಕುರಿತು ಅಭಿಪ್ರಾಯ ಭೇದವೂ ಇತ್ತು ಆತ ಒಳ್ಳೆಯವನು ಕೆಲವರು ಒಳ್ಳೆಯವನು ಅಲ್ಲ ಅಂತ ಕೆಲವರು ವೆಂಕಟನಾರಾಯಣಪ್ಪ ಏನ್ ಮಾಡಿದ್ರು ಅಂದ್ರೆ ನಿಷ್ಪಕ್ಷಪಾತವಾಗಿ ಆ ನಿರ್ದಿಷ್ಟ ಮನುಷ್ಯನ ಕನ್ನಡ ಲೇಖನಗಳನ್ನೆಲ್ಲ ಸಂಗ್ರಹಿಸಿ ಓದಿ ಪ್ರಿಪರೇಷನ್ ನೋಡಿ ಯಾವುದೋ ಪ್ರೊಫೆಸರ್ ಇವರು ನೌಕರಿ ಬೇರೆ ಅದಕ್ಕೆ ಅವನು ಬರೆದಂತಹ ಲೇಖನ ನೋಡಿ ಇರುವಂತ ತಪ್ಪುಗಳನ್ನ ಪಟ್ಟಿ ಮಾಡಿದ್ದು ಹೀಗೆ ಹ್ಯಾಕ್ ಪಟ್ಟಿ ಮಾಡಿದ್ರು ಅಂದ್ರೆ ಮೂರು ಕಾಲಂ ಮೊದಲನೇ ಕಾಲಂನಲ್ಲಿ ಆ ವ್ಯಕ್ತಿ ಬರೆದಂತಹ ವಾಕ್ಯ ಆ ಲೇಖನದಲ್ಲಿ ಬರೆದಂತಹ ವಾಕ್ಯ ಎರಡನೇ ಕಾಲಂ ಅದ ತಪ್ಪು ಏನು ಆ ತಪ್ಪು ಯಾಕೆ ಅಂತ ಹೇಳೋದಕ್ಕೆ ಮೂರನೇದು ಶಬ್ದಾನುಶಾಸನದ ಅಥವಾ ಶಬ್ದಮಾಣಿ ಸೂತ್ರ ಯಾಕೆ ತಪ್ಪು ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಮಾಡಿಟ್ರಂತೆ ಎರಡು ಪುಟ ಆಯ್ತಂತೆ ಬರೆದ ತಪ್ಪುಗಳು ಸಾಕಿಷ್ಟು ಅಂದ್ಕೊಂಡ್ರಂತೆ ಹಾಗೆ ಅಚ್ಚಾದ ತಪ್ಪಿನ ಪಟ್ಟಿಗಳನ್ನ ಸೆನೆಟ್ ಸಭೆಯ ಸದಸ್ಯರಿಗೆಲ್ಲ ಹಂಚಿದ್ರು ತಾನು ಖರ್ಚಲೆ ಪ್ರಿಂಟ್ ಮಾಡಿ ಹಂಚೋದು ಎಲ್ಲರಿಗೂ ಕೋಪ ಬಂತು ಅವರ ಮನುಷ್ಯನ ಆರಿಸಬೇಕು ಅನ್ಕೊಂಡಿದ್ದಾರೆ ಈತ ಬೇಡ ಅಂತ ತಕರಾರು ಮಾಡಿದರೆ ಸಿಟ್ಟು ಬಂತು ಅವರಿಗೆ ಅವರು ವೆಂಕಟನಾರಾಯಣಪ್ಪನವರನ್ನು ಕರೆಸಿ ನೀವು ಮಾಡಿರುವ ಕೆಲಸ ಎಂಥದ್ದೆಂದು ನಿಮಗೆ ಗೊತ್ತಿದೆಯೇ ಎಂದು ಕೋಪದಿಂದ ಕೇಳಿದರು ವೆಂಕಟನಾರಾಯಣಪ್ಪನವರು ಹೇಳಿದರು ನನ್ನ ಬುದ್ಧಿಗೆ ತಿಳಿದಷ್ಟನ್ನು ಮಾಡಿದ್ದೇನೆ ಪ್ರೊಫೆಸರ್ ಕೆಲಸ ಕೆಲಸ ಜವಾಬ್ದಾರಿಯದು ಅದಕ್ಕೆ ಬರುವವರ ಪಾಂಡಿತ್ಯ ಎಲ್ಲರೂ ಒಪ್ಪತಕ್ಕಂಥದ್ದಾಗಿರ್ಬೇಕು ಅಂತ ಅಂತೆ ಅದಕ್ಕೆ ಅವರು ಅಂಜುಂಡ ಹೇಳಿದ್ರಂತೆ ಅದೆಲ್ಲ ಸರಿ ಆದ್ರೆ ನೀವು ಮಾಡಿರುವುದು ಡಿಫೆಮೇಶನ್ ಯಾರ್ದೋ ಮಾನ್ ಹಾನಿ ಮಾಡೋಕೊಟ್ಟಿದ್ದೀರಿ ನೀವು ಅಂತ ಅದಕ್ಕೆ ವೆಂಕಟೇಶ್ ವೆಂಕಟರಾಯಣಪ್ಪನ ಹೇಳಿದ್ರಂತೆ ಆ ತಪ್ಪಿಗೆ ಕೋಟಿನವರು ಕೊಡುವ ಶಿಕ್ಷೆಯನ್ನು ಅನುಭವಿಸುತ್ತೇನೆ ನಾನು ಅಂತ ಹೇಳಿದ್ರು ಸರ್ಕಾರದ ಏರ್ಪಾಡುಗಳ ವಿಷಯದಲ್ಲಿ ನೀವು ಕೈ ಹಾಕಿದ್ದೀರಿ ಕೆಲಸ ಕಳೆದುಕೊಳ್ಳಬೇಕಾದೀತು ಅಂತ ವೈಸ್ ಚಾನ್ಸಲರ್ ಹೇಳಿದ್ರಂತೆ ಅದಕ್ಕೆ ಉತ್ತರ ಇವ್ರದ್ದು ನೋಡಿ ಈ ಕ್ಷಣವೇ ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿ ಅಲ್ಲಿಯೇ ರಾಜಿನಾಮೆ ಬರೆದು ಕೊಟ್ಟು ಬಿಟ್ರು ಮತ್ತಿನ್ನೊಂದು ಗಮನ ಇರಬೇಕಾದ್ದು ಇವರು ತಮಗೆ ಯಾರಿಗೋ ಬೇಕು ಅಂತೋಸ್ಕರ ಮಾಡಿದ್ದಲ್ಲ ನಮ್ಮವ್ರು ಬರಬೇಕು ಪ್ರೊಫೆಸರ್ ಆಗಿ ಅಂತಲ್ಲ ಬರುವಂತ ಮನುಷ್ಯ ಯಾರು ಅಂತ ಹೆಸರು ಗೊತ್ತಾದ ತಕ್ಷಣ ಅವನ ಸಾಮರ್ಥ್ಯ ಅಳದು ಅದು ಸರಿ ಇಲ್ಲ ಪ್ರೊಫೆಸರ್ ಆಗೋದಕ್ಕೆ ಸರಿ ಅಂತ ಹೇಳಿ ಅದಕ್ಕೋಸ್ಕರ ಮಾಡಿದ್ದು ಮುಂದೆ ಆಗ ಸೆಂಟ್ರಲ್ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ರಾಗಿದ್ದ ಮೆಟ್ಕಾಫ್ರವರು ಇದನ್ನೆಲ್ಲ ಕೇಳಿ ತಾವೇ ನಂಜುಂಡಯ್ಯನವ್ರ ಬಳಿಗೋದ್ರು ಹೇಳಿದ್ರಂತೆ ವೆಂಕಟನಾರಾಯಣಪ್ಪನವರು ಮಾಡಿರುವುದು ಅವಶ್ಯವಾದ ಕಾರ್ಯ ಅವರ ಕರ್ತವ್ಯವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವು ವಂದಿಸಬೇಕು ಎಂದು ಹೇಳಿ ಅವರು ಕೊಟ್ಟದ್ದ ರಾಜೀನಾಮೆ ಪತ್ರೆಯನ್ನು ವಾಪಸ್ ತಂದರು ಪ್ರಿನ್ಸಿಪಾಲ್ರು ಮೆಚ್ಚಿಕೋಬೇಕಾದ ಪ್ರಿನ್ಸಿಪಾಲ್ ಅಂತ ಅಂತ ಕನ್ನಡದ ಪ್ರೊಫೆಸರ್ ಪದವಿಗೆ ಯಾವ ದೊಡ್ಡ ಮನುಷ್ಯನ ತರಬೇಕು ತರಲು ವೆಂಕಟನಾರಾಯಣಪ್ಪ ಅಡ್ಡ ಹಾಕಿದ್ದರೋ ಅವರ ಪರಿಚಯ ನನಗಿಲ್ಲ ಯಾರು ಬರಬಾರದು ಅಂತ ಪ್ರಯತ್ನ ಮಾಡಿದ್ರು ಪರಿಚಯ ಇಲ್ಲ ಅವರು ಎಂಎ ಪಾಸ್ ಮಾಡಿದ್ದವರೆಂದು ವಿದ್ವಾಂಸರೆಂದು ಒಂದಿಷ್ಟು ಗ್ರಂಥ ರಚನೆ ಮಾಡಿದ್ದವರೆಂದು ಕೇಳಿದ್ದೇನೆ ಅವರ ಕೊಂಚ ಹಾಸ್ಯ ಇದು ತಗೋಬೇಕು ಪಿಂಚ್ ಇದನ್ನ ಅವರು ಕೊಂಚ ಹಾಸ್ಯ ಪ್ರವೃತ್ತಿ ಉಳ್ಳವರೆಂದು ತೋರುತ್ತದೆ ರೆಡಿಕ್ಯೂಲ್ ಇದು ರೆಡಿಕ್ಯೂಲ್ ಮಾಡುವಂತ ಹಾಸ್ಯ ಪ್ರವೃತ್ತಿ ಯಾಕೆಂದ್ರೆ ಪ್ರಸಿದ್ಧ ನಿಘಂಟು ಕರ್ತನ ಕರ್ತ ಕಿಟ್ಟೆಲ್ ಅನ್ನು ಎಂದು ಬರೆದಿದ್ದರು ಕ್ರಿಶ್ಚಿಯನ್ ಮಿಷನರಿಗಳನ್ನು ಮಿಷನರಿಗಳು ಎಂದು ಕರೆದಿದ್ದರಂತೆ ಇದು ಹಾಸ್ಯ ಪ್ರವೃತ್ತಿ ಅಂದ್ರೆ ಅವ್ರಿಗೆ ಅರ್ಥ ಗೊತ್ತಿರಲಿಲ್ಲ ಸರಿಯಾಗಿ ಅಂತ ಹೇಗೂ ಅವರ ಅಪೇಕ್ಷೆ ಫಲವಿರಲಿಲ್ಲ ಮುಂದೆ ಇವರೇನ್ ಮಾಡಿದ್ರು ವೆಂಕಟನಾರಾಯಣಪ್ಪನವರ ಪ್ರಯಾಸ ವ್ಯರ್ಥವಾಗಲಿಲ್ಲ ಒಳ್ಳೆಯವರು ಬರಬೇಕು ಅಂತಾರೆ ಇವ್ರು ಬರಬೇಕು ಅಂತ ಇಲ್ಲ ಒಳ್ಳೆಯವರು ಬರಬೇಕು ಅಂತೊರೆದಿದ್ದು ಕನ್ನಡದ ಪ್ರೊಫೆಸರ್ ಪದವಿ ಬಿ ಕೃಷ್ಣಪ್ಪನವರಿಗೆ ದೊರಕಿತ್ತು ಬಿ ಕೃಷ್ಣಪ್ಪನವರು ಪರಿಷತ್ತಿನ ಸ್ಥಾಪಕ ಸದಸ್ಯರಲ್ಲೊಬ್ಬರು ಬಹುಶಃ ಅವರೇ ಮೊದಲನೇ ಕಾರ್ಯದರ್ಶಿ ಅವರು ಗಣ್ಯ ವಿದ್ವಾಂಸರನ್ನು ಅಡ್ಡಿ ಇಲ್ಲ ಅವರು ಅನೇಕವೇ ಗ್ರಂಥ ರಚನೆ ಮಾಡಿದ್ದರು ಗ್ರೀಕರ ಚರಿತ್ರೆ ಸಾಹಿತಿಗಳಿಗೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಬರೆದವರಲ್ಲಿ ಅವರೇ ಮೊದಲಿಗರೆಂದು ತೋರುತ್ತದೆ ನೋಡಿ ಎಷ್ಟು ಉಪಕಾರ ವೆಂಕಟನಾರಾಯಣಪ್ಪನವರು ಮಾಡಿದ್ದು ತಮ್ಮ ಸ್ವಂತ ಅಪೇಕ್ಷೆ ಏನಿಲ್ಲ ಪ್ರೊಫೆಸರ್ ಪದವಿಗೆ ಬರೋರು ಅರ್ಹರಾಗಿರಬೇಕು ಅನ್ನೋದು ಒಂದೇ ಅಪೇಕ್ಷೆಯಿಂದಾಗಿ ಅವರು ಅಡ್ಡಿ ಹಾಕಿದ್ರು ತಮ್ಮವರು ಬರಬೇಕು ಅಂತಲ್ಲ ಇನ್ ಕೊನೆ ಸಂದರ್ಭ ಪರ್ಯವಸಾನ ಅಂತ ವೆಂಕಟನಾರಾಯಣಪ್ಪನವ್ರ ಬಗ್ಗೆ ಬರೀತಾರೆ ಕಡೆಯ ದೃಶ್ಯ ಅಂತ ಬರೀತಾರೆ ಡಿ ವಿಜಿ ದಿನಗಳಲ್ಲಿ ನೋಡಿ ಅವ್ರು ಹೇಳ್ತಾರೆ ಅವರ ಜನ್ಮದಲ್ಲಿ ಅದೇ ಮೊದಲನೇ ಸಾರಿ ಹಾಗೂ ಕಡೆಯೇ ಸಾರಿ ವ್ಯಾಧಿಗ್ರಸ್ತರಾದರು ಅವರು ಹುಷಾರ್ ತ ಬಿದ್ದು ನೋಡಿರಲಿಲ್ಲ ಅದು ಕಾಲು ರೂಪದಲ್ಲಿ ಪ್ರಾರಂಭವಾಯಿತು ಬೆಂಗಳೂರಿನ ಪ್ರಸಿದ್ದ ಡಾಕ್ಟರ್ಗಳಲ್ಲಿ ಅನೇಕರು ಅವರ ಶಿಷ್ಯರು ಅವರಲ್ಲೊಬ್ಬರು ಸೀನಿಯರ್ ಸರ್ಜನ್ ಡಾಕ್ಟರ್ ಸುಬ್ಬರಾಯ್ರು ಇನ್ನೊಬ್ರು ಬಿ ಕೆ ನಾರಾಯಣರಾಯರು ಮೂರನೆಯವರು ಶ್ರೀನಿವಾಸಾಚಾರ್ಯರು ಸುಬ್ಬರಾಯರು ಪರೀಕ್ಷೆ ಮಾಡಿ ಹೇಳಿದರು ಈಗ ನಿಮ್ಗೆ ದೇಹದಲ್ಲಿ ರೋಗವೇನೂ ಇಲ್ಲ ಸರ್ ಆದರೆ ಕಾಲಿನ ಮೂಳೆಗಳು ನರಗಳು ದುರ್ಬಲವಾಗಿವೆ ಅದಕ್ಕೆ ಕಾರಣ ನಿಮ್ಮ ನಡಿಗೆ ಕೆಲವು ಕಾಲ ಕಾಲಿಗೆ ವಿಶ್ರಾಂತಿ ಕೊಡಬೇಕು ಸರ್ ಅಂತ ಹೇಳಿದ್ರಂತೆ ಸಲಹೆಯನ್ನು ವೆಂಕಟನಾರಾಯಣಪ್ಪನವರ ಬುದ್ದಿಯನ್ನು ಅಂಗೀಕರಿಸಿತು ಆದರೆ ಮನಸ್ಸು ಬಹುಕಾಲದ ಅಭ್ಯಾಸವನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ ಅವರು ವೆಂಕಟನಾರಾಯಣಪ್ಪ ಸಾಮಾನ್ಯ ನಡಿಗೆ ನನ್ನಂಥವನ ಓಟಕ್ಕೆ ಸಮಾನವಾದದ್ದು ಅವರು ಎಡಬಲ ತಿರುಗದೆ ಸೂರ್ಯ ಗ್ರಹಗಳು ಕ್ಲಪ್ತ ಮಾರ್ಗದಲ್ಲಿ ಕ್ಲಪ್ತ ಕಾಲದಲ್ಲಿ ಕ್ಲಪ್ತ ವೇಗದಲ್ಲಿ ನಡೆಯುವಂತೆ ನಡೆಯುತ್ತಿದ್ದರು ಅವರಿಗೆ ಒಂದು ನಿಮಿಷವೂ ವ್ಯರ್ಥವಾಗಕೂಡದು ರೈಲಿಗೆ ಹೊರಟರೆ ಮೊದಲ ಘಂಟೆ ಬಾರಿಸುವುದಕ್ಕೆ ಮುಂಚೆ ತಾವು ಹೋಗತಕ್ಕದ್ದಲ್ಲ ಎರಡನೇ ಘಂಟೆ ಬಡಿದು ಮೂರನೇ ಬಡಿಯುವುದರೊಳಗಾಗಿ ಅಲ್ಲಿ ತಲುಪಬೇಕು ಅಂತ ವೇಗದ ಅಭ್ಯಾಸವುಳ್ಳವರ ಕಾಲು ಸವಿದ ದುರ್ಬಲವಾಗದೆ ಹೇಗಿದ್ದೀತು ಕಾಲ ನಂತರ ಅದಾದ್ಮೇಲೆ ಸ್ವಲ್ಪ ಜ್ವರಾನೂ ಸೇರ್ಕೊಂತ ಕೆಮ್ಮು ಸೇರ್ಕೊಂತಂತೆ ಈ ಅವಸ್ಥೆಯಲ್ಲಿ ಇದ್ದಾಗ ಕೊನೆ ಮಾತು ಡಿ ವಿಜಿ ಹೋದ್ರಂತ ಅವ್ರ ಕಡೆ ಹೋಗಿ ಹೇಳಿದ್ರಂತೆ ಸಾರ್ ಈ ರೂಮು ರಸ್ತೆ ಪಕ್ಕದಲ್ಲಿದೆ ಅವ್ರು ಮಲ್ಕೊಂಡಿರುವಂತಹ ಧೂಳು ಮಣ್ಣು ಇಲ್ಲಿ ಉಸಿರಾಗಿದೆ ಇದ್ರ ಜೊತೆಗೆ ಬಸ್ಸುಗಳ ಜಟಕಾಗಳ ಗುಡುಗುಡು ಶಬ್ದ ಟರ್ಟರ್ ಶಬ್ದ ಈ ರೂಮನ್ನು ಬಿಟ್ಟು ಪೂರ್ವದ ಕಡೆಗಿರುವ ನಿಮ್ಮ ಸಣ್ಣ ಮನೆಯಲ್ಲಿದ್ರೆ ಒಳ್ಳೇದಲ್ವೇ ಅಂತ ಕೇಳಿದ್ರಂತೆ ಯೋಚನೆ ಮಾಡ್ತೇನೆ ಅಂದ್ರಂತೆ ವೆಂಕಟನಾರಾಯಣಪ್ಪ ಹ್ಞೂ ಮತ್ತೊಂದು ಸಲ ಹೋದಾಗ ಈ ಪ್ರಸ್ತಾಪ ಮಾಡಿದಾಗ ಅವ್ರು ಹೇಳಿದ ಮಾತಿದೆಯಲ್ಲ ಎಷ್ಟು ಚೆಂದ ನೋಡಿ ಅವ್ರು ಹೇಳ್ತಾರೆ ಇಲ್ಲ ನಾನು ಇಲ್ಲೇ ಇರುತ್ತೇನಪ್ಪ ನೀವು ಹೇಳಿದ್ದೇನೋ ಸರಿ ಆದರೆ ಈ ರೂಮಿನಲ್ಲಿ ನನಗಿರುವ ಎರಡು ಸಂತೋಷಗಳು ಬೇರೆ ಕಡೆ ದೊರೆಯುವುದಿಲ್ಲ ಎರಡು ಸಂತೋಷ ಏನು ಅಂದರೆ ಈ ಪಕ್ಕದ ರೂಮಿನಲ್ಲಿ ನನ್ನ ಮೊಮ್ಮಕ್ಕಳು ಇರುತ್ತಾರೆ ಅವರ ಪಾಠ ಮಾತುಕತೆ ಕೇಳಿದರೆ ಕೊಂಚ ಉಲ್ಲಾಸವಾಗುತ್ತದೆ ಎರಡನೇದಾಗಿ ನನ್ನ ಮೊಮ್ಮಗಳು ಪಕ್ಕದ ರೂಮಿನಲ್ಲಿ ಸಂಗೀತ ಪಾಠ ಮಾಡುತ್ತಾಳೆ ಅದು ಕೇಳುವುದು ನನಗಿಷ್ಟ ಅಂತ ಹೇಳಿದ್ರಂತೆ ಅದಕ್ಕೆ ನಾನು ಏನು ಉತ್ತರ ಹೇಳಲಾದೀತು ಯಾರು ತಾನೇ ಏನು ಹೇಳಿ ಯಾರು ಕೊನೆ ಸಾಲು ಅವ್ರ ಬಗ್ಗೆ ಡಿ ವಿಜಿ ಬರೀತಾರೆ ಎಷ್ಟು ಭಕ್ತಿಯಿಂದ ಬರೀತಾರೆ ಅಂದ್ರೆ ಸಣ್ಣ ಮಕ್ಕಳ ಆಟಪಾಠದಲ್ಲಿಯೂ ಸಂಗೀತದಲ್ಲಿಯೂ ಸಂತೋಷ ಶಕ್ತಿಯನ್ನು ಯಾರು ಉಳಿಸಿಕೊಂಡಿದ್ದಾರೋ ಅವರು ಭಗವಂತನಿಗೆ ಮಾತ್ರ ಸಮೀಪರು ಅಂತ ಅಂಥ ಮುಂದಿನ ಚಿತ್ರ ಪಂಜೆ ಮಂಗೇಶ್ವರ ಇರುತ್ತ ಅದ್ಭುತ ವ್ಯಕ್ತಿತ್ವ ಎರಡು ಸಾಲಲ್ಲಿ ನಮ್ಮ ಕಣ್ಣು ಮುಂದೆ ಚಿತ್ರ ಬರುವಾಗ ಮಾಡಿಬಿಡ್ತಾರೆ ಅವ್ರ ಚಿತ್ರ ಕನ್ನಡ ಪುನರುಜ್ಜೀವನದ ಚರಿತ್ರೆಯಲ್ಲಿ ಅವಶ್ಯ ಸ್ಮರಣೀಯರಾದ ವಿದ್ವಜ್ಜ ಸಜ್ಜನರಲ್ಲಿ ಪಂಗೆ ಪಂಜೆ ಮಂಗೇಶ್ವರಾಯರು ಮುಖ್ಯರು ಅವರನ್ನು ನೋಡುವುದೇ ಒಂದು ಹಬ್ಬ ಅವರು ಹೇಗಿದ್ರು ಅಂತ ಸೊಗಸಾದ ಕಥೆಗಳು ಬಾಯಿ ತುಂಬ ನಗು ಮುಖದ ತುಂಬ ಸ್ನೇಹದ ಕಾಂತಿ ಇದು ಅವರ ಆಕರ್ಷಣೆ ನೋಡಲು ಎತ್ತರವಾದ ವ್ಯಕ್ತಿ ಸೊಗಸಾದ ಮೈಬಣ್ಣ ಮಾತನಾಡುತ್ತಿದ್ದಾಗ ಕಣ್ಣು ಹುಬ್ಬು ಮೀಸೆ ಗಲ್ಲ ತುಟಿ ಎಲ್ಲ ಕುಣಿದಾಡುತ್ತಿದ್ದವು ಮುಖದ ಮೇಲೂ ಒಂದೊಂದು ನರವು ಉಬ್ಬಿ ಕುಣಿದಾಡುತ್ತಿತ್ತು ಈ ವ್ಯಕ್ತಿತ್ವ ಅವ್ರದ ಹಾಸ್ಯ ತಕ್ಷಣದ ಹಾಸ್ಯ ಅಂತ ಒಂದ್ ಘಟನೆ ಬರೀತಾರೆ ಮಡಿಕೇರಿಗೆ ಹೋಗಿದ್ರಂತೆ ಮಡಿಕೇರಿಗೆ ಹೋದಾಗ ಆ ಬಾಲ ಸಾಹಿತ್ಯ ಮಂದಿರದ ಕಾರ್ಯಾಲಯ ಕರ್ಕೊಂಡು ಹೋದ್ರಂತೆ ಪಂಜೆ ಮಂಗೇಶ್ ರವಿಜನ್ ಕರ್ಕೊಂಡು ಸ್ನೇಹಿತರನ್ನು ಪರಿಚಯ ಮಾಡ್ತಾ ಇದ್ರು ಇವ್ರು ನೋಡಿ ಇವರು ಉಗ್ರಾಣ ಮಂಗೇಶ್ವರಾಯ್ರು ಇವ್ರು ಉಲ್ಲಾಳ ಮಂಗೇಶ್ ರ ಮಕ್ಕಳೆಲ್ಲ ಕೂತಿದ್ದಾರೆ ಇವ್ರು ತಕ್ಷಣ ಹೇಳಿದ್ರಂತೆ ಅವ್ರು ನೋಡಿಬಿಟ್ಟು ಪಂಜೆ ಓಹೋ ಇಲ್ಲಿ ನೋಡಿರಿ ಮಂಗಗಳ ಸಭೆ ನಡೆದಿದೆ ಅಂತ ಹೇಳಿದ್ರಂತೆ ಮಂಗಗಳ ಸಭೆ ನಡೆದಿದೆ ಇಲ್ಲಿ ಅಂತ ಮಂಗೇಶ್ವರಾಯ್ರು ಎಲ್ಲರೂ ಅಂತ ಸಾಹಿ ರಾಯಚೂರಲ್ಲಿ ಸಾಹಿತ್ಯ ಸಮ್ಮೇಳನ ಆಯಿತು ಅದಕ್ಕೆ ಇವರು ಅಧ್ಯಕ್ಷರಾಗಿದ್ದರು ಆ ತಯಾರಿ ಸಮ್ಮೇಳನ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರು ಅಲ್ಲಿ ರಾಯಚೂರಿಂದ ಪತ್ರ ಬಂತು ನಡೆಸ್ತೇವೆ ಅಂತ ಹೇಳಿ ಅಲ್ಲಿ ಶುರು ಆಗುವ ಹೊತ್ತಿಗೆ ಅಲ್ಲಿ ಎರಡು ಪಾರ್ಟಿ ಆಯ್ತಂತೆ ರಾಯಚೂರಲ್ಲಿ ಈ ಸಮ್ಮೇಳನ ಆಗ್ಬಿಡಬಾರದು ಅಂತ ಕೆಲವರು ಆಗಬೇಕು ಅಂತ ಕೆಲವರು ಗಲಾಟೆ ಎಲ್ಲಿ ತೊಂದರೆ ಆಗಿಬಿಡುತ್ತದೋ ಅಂತ ಹೆದರಿಕೆ ಇತ್ತಂತೆ ಹಾಗೆಲ್ಲ ಕೆಲವರು ಕೂರ್ಪಾಡಿ ಗುಂಡಪ್ಪನವರು ಅದೆಲ್ಲ ಹೆಲ್ಪ್ ಮಾಡಿದ್ರಂತೆ ಪ್ರೋಗ್ರಾಂ ಮಾಡಬಹುದು ಅಂತ ಹೇಳಿ ಅಂತೂ ಈ ಭೀತಿ ಪರಿಹಾರ ಆಗಬೇಕು ಅಂತ ಒಂದು ವರಿ ಇತ್ತು ಏನು ಪ್ರೊಟೆಕ್ಷನ್ ಕೊಡಬೇಕು ಅಂತ ಅಲ್ಲಿ ಡಿವಿಜನಲ್ ಅಧಿಕಾರಿಗಳಾಗಿದ್ದ ಜಂಗ ಬಹದ್ದೂರ್ ಸಾಹೇಬರನ್ನು ಕಂಡು ಅವರ ಪ್ರೋತ್ಸಾಹವನ್ನು ಅಭಯವಚನ ಸಂಪಾದಿಸಿಕೊಂಡದ್ದಾಗಿತ್ತು ಅಂದರೆ ಸಮ್ಮೇಳನ ನಡೀತದೆ ಅಂತ ತೊಂದರೆ ಆದರೂ ನಮ್ಮ ಭಯ ನಿಶೇಷವಾಗಿ ಹೋಗಿರಲಿಲ್ಲ ಡಿವಿಜನ್ ಹೇಳ್ತಾರೆ ಭಯ ಇತ್ತು ಕೆಲವು ತೊಂದರೆ ಆಗಿಬಿಡುತ್ತೋ ಮೆರವಣಿಗೆಗೆ ಅಂತ ಊರಿನ ಪುಂಡುಗಾರರು ದೊಂಬಿ ಜನವು ಏನು ಅನುಚಿತವನ್ನು ಮಾಡಿಯಾರು ಎಂಬ ಶಂಕೆ ತುಂಬಿತ್ತು ಸಮ್ಮೇಳನ ಪ್ರಾರಂಭದ ದಿವಸ ಅಧ್ಯಕ್ಷರನ್ನು ಸಭಾ ಮಂಟಪಕ್ಕೆ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗುವುದು ವಾಡಿಕೆ ಅಂದು ಹಾಗೆ ನಮ್ಮ ಬಿಡಾರದಿಂದ ಊರೊಳಗಿನ ರಾಮಟಂಕಿ ಶಾಲೆ ಎಂಬ ಕಡೆಗೆ ಗೊತ್ತಾಗಿದ್ದ ಸಭಾಮಂಟಪಕ್ಕೆ ಅಧ್ಯಕ್ಷ ಮಂಗೇಶ್ವರಯ್ಯರನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗತಕ್ಕದ್ದೆಂದು ನಿಶ್ಚಯ ಮಾಡಿತ್ತು ಮೆರವಣಿಗೆ ಸಂಜೆ ಸುಮಾರು ನಾಲ್ಕು ಗಂಟೆಗೆ ನಮ್ಮ ಬಿಡಾರದಿಂದ ಹೊರಡಬೇಕಾಗಿತ್ತು ಕಲ್ಕೇಟ್ ಮಾಡ್ಕೊಳ್ಳಿ ನಾಲ್ಕಕ್ಕೆ ಹೊರಡಬೇಕು ಅದಕ್ಕೆ ಅರ್ಧ ಗಂಟೆ ಮುಂಚೆ ನಾನು ಮಂಗೇಶ್ವರಯ್ಯ ಕೊಠಡಿಗೆ ಹೋಗಿ ಅವರನ್ನು ಅವಸರ ಪಡಿಸಿದೆ ರೆಡಿ ಆಗಿ ಹೋಗಬೇಕಿನ್ನ ಹೊರಡಬೇಕು ಅಂತ ಹೇಳಿದ್ರಂತೆ ಏನು ನೀವೇನು ಸಿದ್ಧವಾಗೇ ಇಲ್ಲ ಡಿ ವಿಜಿ ಹೇಳಿದ್ರಂತೆ ಪಂಚಮಂಗೇಶ್ವರವಾಗಿಲ್ಲ ಮೆರವಣಿಗೆ ಉಡುಪು ಹಾಕೊಂಡಿಲ್ಲ ಕಮೀಷನರ್ ಜಂಗ್ ಬಹದ್ದೂರ್ ಅವರು ತಮ್ಮ ಸ್ವಂತ ಕಾರನ್ನು ಮೆರವಣಿಗೆ ಕಳಿಸಿದ್ದಾರೆ ಅದು ರೆಡ್ ಮ್ಯಾಕ್ಸ್ವೆಲ್ ಕಾರು ಕಾದಿದೆ ಭರ್ಜರಿ ಆಗಿದೆ ನಿಮ್ಮ ಉಡುಪು ಅದಕ್ಕೆ ತಕ್ಕಾಗಿರಬೇಕು ಅಂದ್ರಂತೆ ಆ ಕಾರೇ ತಕ್ಕಾಗಿರಬೇಕು ನಿಮ್ ಉಡುಪು ಅಂತ ಈ ಮಾತನ್ನಾಡುವಾಗ ಅದೇ ಕೋಣೆಯಲ್ಲಿ ಶ್ರೀಮಾನ್ ಬೆನಗಲ್ ರಾಮರಾಯರು ಇದ್ರು ಅದೇ ಕೋಣೆಯಲ್ಲಿ ಮಂಗೇಶ್ವರ ನನ್ನ ಮಾತನ್ನು ಕೇಳಿ ನಸುನಕ್ಕೂ ಹೇಳಿದರು ಮಾತು ಹೇಗಿದೆ ನೋಡಿ ಅವರು ಹೇಳಿದ್ದು ನೀವ್ ಯಾಕೆ ಅವಸರ ನನ್ನ ಬಟ್ಟೆ ಪರಿಗಳನ್ನು ತೊಡಸಿ ಬೆತ್ತಲೆಯನ್ನು ಹೋಗಲಾಡಿಸುವುದಕ್ಕೆ ತಕ್ಕವರನ್ನು ಇಟ್ಟುಕೊಂಡಿದ್ದೇನೆ ಆಕೆ ಬಹು ಜಾಣೆ ದೊಡ್ಡ ಮನುಷ್ಯರ ಮನೆ ಹೆಂಗಸನೆ ನಾನು ಇಟ್ಟುಕೊಂಡಿದ್ದೇನೆ ಇದು ಹೇಳೋ ರೀತಿ ಇದು ಹೀಗೆ ಹೇಳುತ್ತಾ ಮಂದಹಾಸದಿಂದ ತಮ್ಮ ಬೆನ್ನ ಕಣ್ಣು ತಿರುಗಿಸುತ್ತಿದ್ದರು ಅಲ್ಲಿದ್ದವರು ಬೆನಗಲ್ ರಾಮರಾಯರು ಅವರಾದರೂ ರೇಗಿನಿಂದ ಪೋಲಿ ಭಂಡ ಹೆಣ್ಣು ಹೆತ್ತವರು ಬೇರೆ ಗತಿ ಕಾಣದೆ ಭಂಡರಿಗೆ ಹೆಣ್ಣು ಕೊಡಬೇಕಾಗುತ್ತದೆ ಎಂದು ಬೈಯುತ್ತಿದ್ದರು ಅವ್ರು ಯಾಕೆ ಬೈತಾರೆ ಅಂತಂದ್ರೆ ಬೆನಗಲ್ ರಾಮರಾಯರ ತಂಗಿ ಪಂಜೆ ಮಂಗೇಶ್ ರಾಯರ ಭಾರ್ಯ ಅದಕ್ಕೆ ಹೇಳಿದ್ದು ದೊಡ್ಡ ಮನುಷ್ಯರ ಮನೆ ಹೆಂಗಸನ್ನ ಇಟ್ಟುಕೊಂಡಿದ್ದೇನೆ ಅಂತ ಈ ಸಂಬಂಧವನ್ನು ಕುರಿತು ಪಂಜೆಯವರು ಆಡಿದ ಸಲಿಗೆಯ ಮಾತಿಗೆ ಬೆನಗಲ್ ರಾಮರಾಯರು ಮುನಿಸು ತೋರಿದ್ದು ಆ ಹಾಸ್ಯ ಪ್ರಸಂಗ ರಾಮರಾಯರು ಬಾಯಿಗೆ ಬಂದಂತೆ ಭಂಡ ಪುಂಡ ಎಂದು ಬಯ್ಯುತ್ತಿದ್ದರೆ ಮಂಗೇಶ್ ಕಟ್ಟಡವನ್ನೆಲ್ಲ ತುಂಬಿತ್ತು ಸಂಜೆ ಮೆರವಣಿಗೆ ಉಲ್ಲಾಸಕರವಾಗಿತ್ತು ಹದಿನೈದು ಇಪ್ಪತ್ತು ಗಜಕ್ಕೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದ ಜನರಸ್ತೆಯಲ್ಲಿ ಕಿಕ್ಕಿರಿದಿತ್ತು ಎಲ್ಲರಿಗೂ ತುಂಬಾ ಸಂತೋಷವಾಯಿತು ಸಮ್ಮೇಳನದ ಉಪ ಇದು ಇದು ಬರುತ್ತೆ ನೋಡಿ ಈ ಕತೆ ಕತೆ ಹೇಳ್ತಾ ಡಿ ವಿಜಿ ಸಂದರ್ಭವನ್ನು ಸೃಷ್ಟಿ ಮಾಡ್ತಾ ಮಾಡ್ತಾ ಠಕ್ಕಂತ ಮೇಲೆ ಹೋಗ್ಬಿಡುತ್ತೆ ಒಂದ್ಸಲ ವ್ಯಕ್ತಿ ಚಿತ್ರ ವ್ಯಕ್ತಿ ಚಿತ್ರ ಮೇಲೆ ಹೋಗ್ಬಿಡುತ್ತೆ ಹೇಗೆ ಪಾತ್ರ ಮೇಲೆ ಹೇಳಕ್ಕೆ ನೋಡಿ ಉಪಸಂಹಾರ ಭಾಷಣದಲ್ಲಿ ಪಂಜೆ ಮಂಗೇಶ್ವರಾಯರು ಗದ್ಗದ ಧನಿಯಿಂದ ಆಡಿದ ಕಟ್ಟ ಮಾತು ಹೃದಯ ಸ್ಪರ್ಶಿಯಾದದ್ದು ಅದು ಹೀಗೆ ನನ್ನ ಅವಸಾನ ಕಾಲದಲ್ಲಿ ಬಾಯಿಯಿಂದ ಕೃಷ್ಣ ಕೃಷ್ಣ ಎಂಬ ಮಾತು ಹೊರಡುವಂತೆ ಕನ್ನಡ ಕನ್ನಡ ಎಂಬ ಮಾತು ಉಚ್ಚಾರಣೆಯಾಗಲಿ ಅಂತ ಹೇಳಿದಂತೆ ಪಂಜೆ ಮಂಗೇಶ್ವರ ಅಷ್ಟು ಆಹಳವಾಗಿ ಕನ್ನಡ ಕಲಸಕ್ಕೆ ಸೇರ್ಕೊಂಡಂಥವ್ರು ಅವರು ಹಾಸ್ಯ ಪ್ರಜ್ಞೆ ಬಗ್ಗೆ ಇನ್ನೊಂದನ್ನು ಹಾಡ್ತಾರೆ ಅವರು ಕೊನೆ ಆರೋಗ್ಯ ಕೆಡ್ತಾ ಇತ್ತು ಮೇಲೆ ಆರೋಗ್ಯ ಕೆಡ್ತಾ ಇತ್ತು ಗದಗಿನ ಭಾರತ ಕುಮಾರ ವ್ಯಾಸ ಸಂಗ್ರಹ ಮಾಡಬೇಕು ಅಂತ ಮೈಸೂರು ವಿಶ್ವವಿದ್ಯಾಲಯ ತೀರ್ಮಾನ ಮಾಡಿ ಆ ಕೆಲಸವನ್ನು ಪಂಜೆ ಮಂಗೇಶ್ ಕೊಟ್ಟರಂತೆ ಸಂಗ್ರಹ ಮಾಡಿ ಅಂತ ಅದಕ್ಕಾಗಿ ಮೇಲೆ ಮೇಲೆ ಮೈಸೂರಿಗೆ ಬರ್ತಾ ಇದ್ರು ಒಂದ್ಸಲ ಡಿವಿಜನ್ ಅಲ್ಲಿ ಇದ್ದಾಗ ಆ ಡಿಸ್ಟ್ರಿಕ್ಟ್ ಆಫೀಸ್ ಆವರಣದಲ್ಲಿ ದೊಡ್ಡ ತೋಟ ಇತ್ತು ಆ ತೋಟದಲ್ಲಿ ಮಂಗೇಶ್ ರೈರು ಇವರು ಕಲ್ ಬೆಂಚಿನ ಮೇಲೆ ಕೂತು ಮಾತಾಡ್ತಾ ಇದ್ರಂತೆ ಮಾತಾಡ್ತಿರ್ಬೇಕಾದ್ರೆ ಅವರು ಸ್ನೇಹಿತರು ಇನ್ನೊಬ್ರು ಯಾರೋ ಬಂದ್ರಂತೆ ಪಂಜೆ ಅವರು ಸ್ನೇಹಿತರು ಯಾರೋ ಬಂದ್ಬಿಟ್ಟು ಕೇಳಿದ್ರಂತೆ ಸಂತೋಷ ತೋರಿಸಿ ಓ ಯಾವಾಗ ಬಂದಿದ್ದು ಅಂತ ಕೇಳಿದ್ರಂತೆ ಪಂಜೆ ಅವ್ರು ಹೇಳಿದಂತೆ ಮೂರ್ನಾಲ್ಕು ದಿನ ಆಯ್ತು ಬಂದು ಅಂತ ಹೇಳಿದ್ರಂತೆ ಏನು ಕಾರ್ಯವೋ ಬಂದವರು ಸ್ನೇಹಿತರು ಏನು ಕಾರ್ಯವೋ ಯಾವ ಕೆಲ್ಸಕ್ಕೆ ಬಂದದ್ದು ಅಂತ ಕೇಳಿದ್ರಂತೆ ಉತ್ತರ ಕೊಡೋದು ಹೇಗಿದೆ ನೋಡಿ ಬೇಸರ ಕಳೆಯುವುದೋಸ್ಕರ ಬಂದಿದ್ದೇನೆ ಬೇಸರ ಕಳೆಯುವುದಕ್ಕೋಸ್ಕರ ಬಂದಿದ್ದೇನೆ ಎಂದ್ರಂತೆ ಆ ಸ್ನೇಹಿತ ಕೇಳಿದ್ರಂತೆ ಕುಟುಂಬ ಸಮೇತವಾಗಿಯೋ ಅಂತ ಕೇಳಿದ್ರಂತೆ ಇವರು ಉತ್ತರ ಕೊಡೋದು ನೋಡಿ ಹೇಳಿದ್ನಲ್ಲಪ್ಪಾ ಬೇಸರ ಕಳೆಯುವುದಕ್ಕೆ ಅವರು ಕರ್ಕೊಂಬರೋದು ಯಾಕೆ ಅಂತ ಬೇಸರ ಹೇಳಿದ್ನಲ್ಲಪ್ಪಾ ಬೇಸರ ಕಳೆಯುವುದಕ್ಕೆ ಬಂದಿದ್ದೇನೆ ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರೆ ಯಾವ್ದು ಹೋಟೆಲ್ಗೆ ಹೋದ್ರಂತೆ ಒಳ್ಳೆ ಹೋಟೆಲ್ ಬಹಳ ಚೆನ್ನಾಗಿದೆ ಅಂತ ಹೋದಾಗ ಅವಂತೆ ಮನೆ ಅಡಿಗೆ ಇದ್ದಂಗಿದೆ ಸರ್ ಅಂದಂತೆ ಹಂಗಾರೆ ಬೇಡ ಹೋಗ್ತೀನಿ ಅಂದ್ರಂತ ಅದು ಬೇಡ ಅಂತ ಇಲ್ಲಿ ಬಂದಿದ್ದೀನಿ ಮತ್ತೆ ಇಲ್ಲಿಯೂ ಅದೇ ಅಂದ್ರೆ ಏನ್ ಮಾಡೋದು ಇವು ಹಾಗೇನೇ ಇರೋದು ಅವ್ರು ಬೇಜಾರ್ ಕಳೆಯ ಬಂದಿದ್ದೀನಿ ಅಂದಾಗ ಕುಟುಂಬ ಸಮೇತ ಒಂದು ಇಲ್ಲ ಹೇಳಿದಿನಲ್ಲಪ್ಪ ಬೇಜಾರ್ ಕಳೆಯೋದಕ್ಕೆ ಅಂತ ಆ ಸ್ನೇಹಿತರು ತಮ್ಮ ಬೆಪ್ಪುತನವನ್ನು ನೋಡಿಕೊಂಡು ಅವ ನಮ್ಮ ನಗುವಿನಲ್ಲಿ ಅವರೂ ಸೇರಿಕೊಂಡರು ಅಂತ ಹೇಳ್ತಾರೆ ಇಂಥ ಸರಸಿಗಳು ಪಂಜೆಯವರು ಸರಸತೆಯ ಜೊತೆಗೆ ಉದಾತ್ತತೆ ಸೇರಿಕೊಂಡಿತ್ತು ದೊಡ್ಡ ಸಂಸಾರ ಮನೆಯಲ್ಲಿ ಅತಿಥಿ ಅಭ್ಯಾಗತರಿಗೆ ಆಧರಣೆ ಎಲ್ಲ ವಿಷಯಗಳಲ್ಲೂ ಕೋಮಲತೆ ಶುಚಿತ್ವ ಇವರ ಮೂಲ ಲಕ್ಷಣಗಳು ಪಂಜೆ ಅವರು ಇನ್ನೊಂದು ವ್ಯಕ್ತಿ ಚಿತ್ರ ಬರೋದು ಮುಧುವೀಡ್ ಕೃಷ್ಣರಾಯರು ಅದನ್ನು ಡಿ ವಿಜಿ ಕೃಷ್ಣರಾಯರು ಅಂತ ಬರೀತಾರೆ ನಾವು ಧಾರವಾಡ ಕಡೆ ಎಲ್ಲ ಮುಧುವೀಡ್ ಕೃಷ್ಣರಾಯರು ಅಂತ ಕರೆಯೋದು ಅವ್ರನ್ನ ಬಗ್ಗೆ ಬರಿತಾ ಹೇಳ್ತಾರೆ ಅವರು ಬಹಳ ಒಂದು ವಾರಪತ್ರಿಕೆ ನಡೆಸ್ತಾ ಇದ್ರು ಬಹಳ ಅದ್ಭುತ ವಾಗ್ಮಿಗಳು ತುಂಬಾ ಚೆನ್ನಾಗಿ ಮಾತಾಡೋರು ಕೆಲವು ಹೇಳ್ತಿದ್ದ ಕೇಳಿದೆ ನಾನು ಅವರು ಗಂಗಾಧರ್ ದೇಶಪಾಂಡೆ ಅವರು ಮತ್ತು ಮುದುವೀರ್ ಕೃಷ್ಣರಾಯರು ಮಾತಾಡ್ತಿದ್ರೆ ಜನ ವಾಚ್ ನೋಡೋದಿಲ್ಲ ಮೈ ಮರ್ತು ಬಿಡುತ್ತಿದ್ರು ಅಂತ ಅಟ್ ಅದ್ಭುತ ಮಾತುಗಾರರವರು ಅದಕ್ಕೆ ಡಿವಿಜಿ ಹೇಳ್ತಾರೆ ಕನ್ನಡ ದೇಶದ ರಾಜಕೀಯ ವಾಗ್ಮಿಗಳಲ್ಲಿ ಮುದುವೀರ್ ಕೃಷ್ಣರಾಯರ್ಗಿಂತ ಮೇಲ್ಮಟ್ಟದವರು ಯಾರು ಇಲ್ಲವೆನಿಸುತ್ತದೆ ಡಿವಿಜಿನ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಹೇಗಿರ್ಬೇಕು ನೋಡಿ ಮುದುವೇಡ್ಕರ್ ಆಕಾರ ಹೇಗಿತ್ತು ಅಂತ ದೊಡ್ಡ ಆಕಾರದವರು ಶ್ಯಾಮಲ ವರ್ಣ ಉದ್ದಕ್ಕೆ ತಕ್ಕಷ್ಟು ಗಾತ್ರ ಸ್ಥೂಲ ಅಗಲವಾದ ಮುಖ ಅಗಲವಾದ ಕಣ್ಣುಗಳು ಚಿಂತೆಯನ್ನು ಸಂತೋಷವನ್ನು ಕೋಪವನ್ನು ಹಾಸ್ಯವನ್ನು ಭಾವನೆ ಉತ್ಪನ್ನವಾಗುತ್ತಿದ್ದಂತೆಯೇ ಹೊರಗೆಡಗುತ್ತಿದ್ದಂಥ ಭಾವಭಂಗಿ ಎಕ್ಸ್ಪ್ರೆಷನ್ ಅಷ್ಟು ಚೆನ್ನಾಗಿತ್ತು ಮುದುವೇಡ್ ಕೃಷ್ಣರಾಯರ ಒಳ್ಳೇತನವನ್ನು ಪ್ರೀತಿ ವಾತ್ಸಲ್ಯಗಳನ್ನು ಎಷ್ಟೆಂದು ಹೊಗಳಿದ್ರು ನನಗೆ ತೃಪ್ತಿ ಆಗುವುದಿಲ್ಲ ಕಲ್ಪನೆ ಮಾಡ್ಕೋಬೇಕು ಅಷ್ಟು ದೊಡ್ಡವರು ಆಗಲೇ ಧಾರವಾಡದಲ್ಲಿ ಅವರು ಮದುವೀಡ್ ಕೃಷ್ಣರಾಯರು ಬಹಳ ಹೆಸರಾಗಿದ್ದಂಥವರು ರಾಜಕೀಯದಲ್ಲೂ ಇದ್ದಂಥವರು ಅವರು ಏನ್ ಮಾಡಿದ್ರು ಅಂತ ಒಂದು ಘಟನೆ ಹೇಳ್ತಾರೆ ಡಿ ನಾವು ಎಂಟು ಹತ್ತು ಮಂದಿ ಹುಬ್ಬಳ್ಳಿಯ ಸಮ್ಮೇಳನದಿಂದ ಧಾರವಾಡಕ್ಕೆ ಹೋಗಿ ಅಲ್ಲಿ ರಾಮಚಂದ್ರ ಮಹೇಶ್ವರ ಅತಿಥಿಗಳಾಗಿ ಒಂದು ದಿವಸ ಇದ್ದೆವು ಮಾರನೇ ದಿನ ಮುಂದೆಕ್ಕೆ ಪ್ರಯಾಣ ರೈಲು ಹೊರಡುವುದು ಬೆಳಗ್ಗೆ ಐದು ಗಂಟೆಗೆ ಅಷ್ಟರೊಳಗೆ ರೈಲ್ವೆ ಸ್ಟೇಷನ್ ತಲುಪಬೇಕಾಗಿತ್ತು ನಮ್ಮ ಸಾಮಾನುಗಳನ್ನು ಸಾಗಿಸುವುದಕ್ಕಾಗಿ ಗಾಡಿಯೋ ಆಳುಗಳು ಇಲ್ಲೇ ಎಂದು ಪೇಚಾಡಿಕೊಳ್ಳುತ್ತಿದ್ದೆವು ಎಂಟು ಜನ ಹೋಗಿದ್ದಾರೆ ಅವರು ಸಾಮಾನ್ಯ ಹೆಂಗ್ ತಗೊಂಡೋಗೋದು ಅಂತ ಚಿಂತೆ ಆ ಹೊತ್ತಿಗೆ ಸರಿಯಾಗಿ ಕೃಷ್ಣರಾಯರು ಅಲ್ಲಿಗೆ ಬಂದು ನಮ್ಮ ಪೇಚಾಟವನ್ನು ನೋಡಿದರು ನಮ್ಮನ್ನು ಕೇಳಿದರು ಎಷ್ಟು ಸಾಮಾನು ಎಷ್ಟು ಸಾಮಾನು ಎಷ್ಟು ಗಾಡಿ ಹಿಡಿಸಿತು ಅಂತ ಕೇಳಿದ್ರಂತೆ ನಮ್ಮ ಹಾಸಿಗೆಗಳನ್ನು ಟ್ರಂಕುಗಳನ್ನು ತೋರಿಸಿದೆವು ತೋರಿಸಿದ್ರು ಕೃಷ್ಣನ ಯಾರು ಏನ್ರಪ್ಪ ಇಷ್ಟೇ ಹೌದಲ್ಲೋ ಇದ ಗಾಡಿ ನೋಡಿ ಅವರು ನಾಯಕರು ಹೇಳುದು ಇದ್ದ ಹೇಳುತ್ತಾ ಒಂದು ಹಾಸಿಗೆ ಸುರುಳಿಯನ್ನು ಒಂದು ಕಂಕುಳದಲ್ಲಿಯೂ ಇನ್ನೊಂದನ್ನು ಇನ್ನೊಂದು ಕಂಕುಳದಲ್ಲೂ ಇನ್ನೊಂದು ಭುಜದ ಮೇಲೆಯೂ ಇನ್ನೊಂದು ಇನ್ನೊಂದು ಭುಜದ ಮೇಲೆ ಹೇರಿಕೊಂಡು ಕೊಂಚ ಬಗ್ಗೆ ಟ್ರಂಕನ್ನು ಬೆನ್ನ ಮೇಲೆ ಇರಿಸಿಕೊಂಡ್ರು ಇಷ್ಟಾದ ಮೇಲೆ ನಿಂತು ಹೇಳಿದ್ರು ಯಾರಾದ್ರೂ ಮೇಲೆ ಕೂಡು ಹಾಂಗಿದ್ರೆ ಕೂಡಬಹುದಲ್ಲ ಅಂದ್ರೆ ಅವರು ಸಾಮಾನ್ ಹೊರಕ್ಕೆ ಬಂದವರಲ್ಲ ನಾಯಕರವರು ಅವರಿಗೆ ಬಂದವರ ಅತಿಥಿಗಳಿಗೆ ಯಾವ ಸೇವೆ ಮಾಡೋದಕ್ಕೂ ಹಿಂದೆ ಮುಂದೆ ಇಲ್ಲ ಮಾಡಿದ್ರು ನಾವೆಲ್ಲ ನಕ್ಕವು ಅಲ್ಲಿಂದ ಹತ್ತು ನಿಮಿಷಗಳಾಗಿ ಒಳಗಾಗಿ ಒಳಗಾಗಿ ಅವರು ರೈಲ್ವೆ ಸ್ಟೇಷನ್ ಅನ್ನು ನಮಗಿಂತ ಮೊದಲೇ ತಲುಪಿದ್ದರು ಅಷ್ಟು ಸಾಮಾನ್ ಹೊತ್ತುಕೊಂಡು ಇದರಿಂದ ಅವರ ಆಕಾರದ ಮಹಿಮೆ ತೋರುವುದು ಹಾಗಿರಲಿ ಅವರ ಹೃದಯದ ಮಹಿಮೆ ಸ್ಪಷ್ಟಪಡುತ್ತದೆ ಅಂತ ಅವರು ನಿಸ್ಪೃಹರು ಸತ್ಯಸಂಧರು ಎಂದ್ರೆ ಮಧುವೇಡಿ ಕೃಷ್ಣರಾಯರು ಡಿ ಹೇಳ್ತಾರೆ ಅವರು ಬೆಂಗಳೂರಿಗೆ ಬಂದಾಗ ಉಪನ್ಯಾಸ ಕೊಡಲು ಬರುತ್ತಿದ್ದರು ಹೀಗೆ ಉಪನ್ಯಾಸದಲ್ಲಿ ಒಂದು ಸಲ ಹೇಳಿದರು ನಮ್ಮಲ್ಲಿ ಎಂಥೆಂಥ ಮಹಾಕವಿಗಳಿದ್ದರು ಎಂಥ ಪ್ರತಿಭಾವಂತರಿದ್ದರು ಎಂಥೆಂಥ ಕಾರ್ಯಕರ್ತರಿದ್ದರು ನಮ್ಮ ರನ್ನನೇನು ಪೊನ್ನನೇನು ಜನ್ನನೇನು ಹೀಗೆ ಬಿಟ್ಟರು ವಾಗ್ಜಾಲುವನ್ನು ಚೆನ್ನಾಗಿ ಮಾತಾಡಿದರು ಮಂತ್ರ ಮುಗ್ಧ ಮಾಡಿಬಿಟ್ರೆ ಜನ ಎಲ್ಲ ಕೇಳಿದವರಿಗೆ ಪರಮಾನಂದ ಉಪನ್ಯಾಸ ಮುಗಿದ ಮೇಲೆ ನಾನು ಅವರ ಹತ್ರ ಹೋಗಿ ನನ್ನ ಸಂತೋಷವನ್ನು ತಿಳಿಯಪಡಿಸಿ ಕೇಳಿದೆ ಪೊನ್ನ ಏನು ಬರೆದಿದ್ದಾನೆ ಜನ್ನ ಏನು ಬರೆದಿದ್ದಾನೆ ಅಂತ ಕೇಳಿದ್ರಂತೀರು ಕೃಷ್ಣ ಜೋರಾಗಿ ನಕ್ಕು ಹೇಳಿದ್ರು ನಾ ಏನ್ ಬಲ್ಲೆನಪ್ಪ ನೀವೆಲ್ಲ ಹೇಳ್ತೀರಲ್ಲ ನೀವು ಸುಳ್ಳು ಹೇಳೋದವರಲ್ಲ ನೋಡಿ ನೀವೆಲ್ಲ ಹೇಳ್ತೀರಲ್ಲ ನೀವು ಸುಳ್ಳು ಹೇಳುವವರಲ್ಲ ಅಲ್ಲ ನಿಮ್ಮ ಮಾತೇ ನಮಗ್ ಪ್ರಮಾಣ ನಾವು ನಗುವಿನ ಲಹರಿಯಲ್ಲಿ ತೇಲಿ ಹೋದೆವು ನಮಗೇನು ಗೊತ್ತಪ್ಪ ಜನ್ನ ಪೊನ್ನ ಏನ್ ಬರದ ಅಂತ ನೀವೆಲ್ಲ ಹೇಳ್ತಿರಲ್ಲ ಇರ್ಬೇಕು ನೀವು ಸುಳ್ಳು ಹೇಳುವವರಲ್ಲ ನೀವು ಅಂತ ಒಂದು ಸಾರಿ ಮುಧುವೀಡವರು ಬೆಂಗಳೂರಿಗೆ ಬಂದಿದ್ದಾಗ ಅವರು ಒಂದಾನೊಂದು ಭಾಷಣವನ್ನು ಕೇಳಿದ ನನ್ನ ಸ್ನೇಹಿತರು ಎಸ್ ಜಿ ಶಾಸ್ತ್ರಿಗಳು ಆ ಮಾರನೇ ದಿನ ಮುಧುವೀಡವರು ಇಳಿದುಕೊಂಡಿದ್ದ ಮನೆಗೆ ಹೋಗಿ ಅವರ ಎರಡು ಪಾದಗಳನ್ನು ಹಿಡಿದು ನಮಸ್ಕರಿಸಿ ತಾವು ತಂದಿದ್ದ ಉಡುಗರೆಯನ್ನು ಮುಂದಿಟ್ಟು ಅದನ್ನು ಅವರು ಸ್ವೀಕರಿಸಿದರೆ ತಾನು ಕೃತಾರ್ಥನಾದೆ ಎಂದು ಹೇಳಿದರು ಅದಕ್ಕೆ ನಾನು ಸಾಕ್ಷಿ ಕೃಷ್ಣರಾಯರೆಂಥವರು ಶಾಸ್ತ್ರಿಗಳೆಂಥವರು ಎಂದು ಇದರಿಂದ ಅಭಿವ್ಯಕ್ತವಾಗುತ್ತದೆ ಅಂತ ಕೃಷ್ಣರಾಯರ್ ಎರಡೇ ಎರಡು ಚಿತ್ರ ಕೊಡೋದು ಒಂದು ನಾಯಕನಾಗಿ ಸೇವಕನ ಕೆಲಸ ಮಾಡಿದ್ದು ಒಂದು ಗೊತ್ತಿಲ್ಲದ ಗೊತ್ತಿಲ್ಲ ಅಂತ ಹೇಳುವಂತಹದ್ದು ಪ್ರಾಮಾಣಿಕ ಪ್ರಾಂಜಲ ಮನಸ್ಸಿರುವಂಥ ವ್ಯಕ್ತಿ ಅಂತ ಮುಂದಿನ ಪಾತ್ರ ಇದು ನಮ್ಮ ಶ್ರೀಕಂಠಯ್ಯನವರದು ಬಿಎಂ ಶ್ರೀಕಂಠಯ್ಯನವರದು ತುಂಬಾ ಇದೆ ನಾನು ಅವಧಿಗೋಸ್ಕರ ಸ್ವಲ್ಪ ಒಂದೆರಡು ಆರಿಸಿಕೊಂಡಿದ್ದೇನೆ ಅವರು ಒಂದು ಗುಣವನ್ನು ಎತ್ತರಿಸಿ ತೋರಿಸ್ತಾರೆ ಹೇಗಿದೆ ಅಂತ ಶ್ರೀಕಂಠಯ್ಯನವರು ಬೆಂಗಳೂರಲ್ಲಿ ಇದ್ದಷ್ಟು ದಿವಸವೂ ಅವರು ನಾನು ದಿನಕ್ಕೊಂದು ಸಾರಿಯಾದರೂ ಸೇರದೇ ಇದ್ದದ್ದು ಅಪರೂಪ ಬಂದಾಗ ಇಬ್ಬರೂ ಸೇರಿ ವಾಕಿಂಗ್ ಹೋಗುತ್ತಿದ್ದೆವು ನನ್ನ ಮನೆಗೆ ಅವರು ಬಾರದಿದ್ದರೆ ನಾನು ಅವರ ಮನೆಗೆ ಹೋಗುತ್ತಿದ್ದೆ ಒಂದು ದಿನ ಬೆಳಿಗ್ಗೆ ಸುಮಾರು ಏಳು ಏಳುವರೆ ಹೊತ್ತಿಗೆ ಅವರ ಮನೆಗೆ ಹೋದೆ ಮೊಗಸಾಲೆಯಲ್ಲಿ ನಿಂತು ರೂಮಿನ ಕದವನ್ನು ತಟ್ಟಿದೆ ಉತ್ತರ ಬರಲಿಲ್ಲ ಆಲಿಸಿ ಕೇಳಿದೆ ಏನೋ ಒಂದು ಹಾಡಿನ ಧ್ವನಿ ಕೇಳಿಬರುತ್ತಿತ್ತು ಮತ್ತೊಮ್ಮೆ ಬಾಗಿಲು ತಟ್ಟಿದೆ ತೆರೆಯಲಿಲ್ಲ ಮೂರನೇ ಸಾಲಿ ಗಟ್ಟಿಯಾಗಿ ಡಬ ಎಂದು ಕಟ್ಟಿಗೆಯಿಂದ ಬಾಗಿಲು ಮೇಲೆ ಬಾರಿಸಿದೆ ಬ್ರ್ಯಾಕೆಟ್ನಲ್ಲಿ ಬರೀತಾರೆ ನಾನಿಂತ ಚೇಷ್ಟಿಗಳು ಅವರಿಗೆ ಅಭ್ಯಾಸವಾಗಿದ್ದವು ಅಂತ ಆಗ ಬಾಗಿಲು ತೆಗೆದ್ರು ನಾನು ಮೊದಲು ಎರಡು ಸಲ ಮಾಡಿದ ಸದ್ದು ಅವರು ಕಿವಿಗೆ ಸೋಕಿರಲಿಲ್ಲ ಗಮನಿಸಬೇಕಾದ್ದು ಅವರು ಮಾಡುತ್ತಿದ್ದುದೇನು ಗೊತ್ತೇ ಡಾಂಟೆ ಕವಿಯ ಡಿವೈನ್ ಕಾಮಿಡಿ ಕಾವ್ಯವನ್ನು ಸಣ್ಣ ಮೇಜಿನ ಮೇಲೆ ತೆರೆದಿಟ್ಟು ಅದರ ವಾಕ್ಯಗಳನ್ನು ಓದಿ ಬಾಯಿಗೆ ಗಟ್ಟಿ ಮಾಡಬೇಕೆಂದು ಅದರ ವಾಕ್ಯಗಳನ್ನು ನುಡಿಯುತ್ತಾ ಮುಂದಿನ ಕೋಣೆಯಿಂದ ಹಿಂದಿನ ಕೋಣೆಯ ಗೋಡೆಯವರೆಗೂ ಶತಪಥ ತುಳಿಯುತ್ತಿದ್ದರು ಬಾಯಪಾಟ್ ಮಾಡಬೇಕು ಅಂತ ಪದಗಳನ್ನು ಶತಪಥ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ರಂತೆ ಆ ವೇಳೆಗೆ ಗಮನಿಸಬೇಕಾದ್ದು ಆ ವೇಳೆಗೆ ಶ್ರೀಕಂಠಯ್ಯನವರ ವಯಸ್ಸು ಐವತ್ತು ಮೀರಿತ್ತು ಪೆನ್ಷನ್ ದಿನ ಹತ್ತಿರ ಹತ್ತಿರ ಬಂದಿತ್ತು ನಾಳೆ ಕ್ಲಾಸ್ ಅಲ್ಲಿ ಪಾಠ ಮಾಡಬೇಕಂದ್ರು ಸೀರಿಯಸ್ ಆಗಿ ಓದಲ್ಲ ಅಂಥದ್ದು ಐವತ್ತು ವರ್ಷ ಆದ ಮೇಲೆ ಡಾಂಟೆ ಡಿವೈನ್ ಕಾಮಿಡಿ ಓದಬೇಕು ಮಾತನ್ನು ಗಟ್ಟಿ ಮಾಡಬೇಕು ಅಂತಿದೆಯಲ್ಲ ಅದಕ್ಕೆ ಡಿ ಹೇಳ್ತಾರೆ ಇದು ಹುಟ್ಟು ವಿದ್ವಾಂಸರ ಲಕ್ಷಣ ಅಂತಹದ್ದು ಶ್ರೀಕಂಠಯ್ಯನವರ ತಪಸ್ಸು ಅಂತೆ ದೊಡ್ಡವರಾದದ್ದು ಒಂದು ಸಾರ್ಥಕ ಜೀವನ ಹಿಂದೆ ಪರಿಶ್ರಮ ಎಷ್ಟಿದೆ ಅಂತ ಐವತ್ತನೇ ವಯಸ್ಸಿಗೆ ಅದನ್ನು ಬಾಹಾಟ್ ಮಾಡಿ ನೆನ್ಪಿಟ್ಕೋಬೇಕು ಅಂತ ಆ ತುಡಿತಾ ಇದೆಯಲ್ಲ ಅದು ಅವ್ರು ಹೇಳಿದ ಘಟನೆ ಹೇಳ್ತಾರೆ ತುಂಬಾ ತಮಾಷೆ ಆಗಿರೋದು ನಕ್ಕು ನಕ್ಕು ಸಾಕಾಗಿ ಹೋಯ್ತಿದ್ದೆ ಓದಬೇಕಾದ್ರೆ ಅವ್ರು ಹೇಳಿದ ಘಟನೆ ಈಗೇನಾಗಿದೆ ಅಂದ್ರೆ ನಮ್ಮ ಜನರಲ್ಲಿ ನಾಯಕ ಪೂಜೆಯ ಗುರುಪೂಜೆಯ ಅವಾಂತರ ಹೆಚ್ಚು ಒಬ್ಬ ನಾಯಕ ಸಿಕ್ಬಿಟ್ರೆ ನಾನು ಪೂಜೆ ಮಾಡೋಕೆ ನೂರು ಜನ ಇರ್ತಾರೆ ಹಾಗೆ ಗುರುಗಳು ರಾಜಕೀಯದಲ್ಲಿ ಮುಖಂಡರಾದವರನ್ನು ಮತಾಚಾರ್ಯದಲ್ಲಿ ಆಚಾರ್ಯ ಪಟ್ಟ ಗೌರವಿಸುವ ಅಭ್ಯಾಸ ಅತಿಯಾಗಿದೆ ಅಂದರೆ ಎಷ್ಟು ಇರುವುದು ಉಚಿತವೋ ಅದಕ್ಕಿಂತ ಬಹಳ ಹೆಚ್ಚಾಗಿದೆ ಅಂತ ಈ ನಾಯಕ ಪೂಜೆ ಹೆಚ್ಚಿದಷ್ಟು ಸ್ವತಂತ್ರ ವಿವೇಕ ಕಡಿಮೆಯಾಗುತ್ತದೆ ಜನರಲ್ಲಿ ಭಕ್ತಿ ಶ್ರದ್ಧೆಗಳ ಜೊತೆಗೆ ಸ್ವತಂತ್ರ ವಿಚಾರ ಪ್ರವೃತ್ತಿಯು ಬೆಳೆಯಬೇಕು ಹೀಗೆ ಮಾತು ಬಂದಾಗ ಬಿಎಂ ಶ್ರೀಕಂಠಯ್ಯನವರು ತಮ್ಮ ಚಿಕ್ಕಂದಿನ ಒಂದು ಕಥೆಯನ್ನು ಹೇಳಿದರು ಇದು ಬಹಳ ಚೆನ್ನಾಗಿರೋ ಕಥೆ ಇದು ಮರೆಯೋಕೆ ಸಾಧ್ಯ ಇಲ್ಲ ಇದನ್ನು ಅವರಿಗೆ ಎಂಟು ಹತ್ತು ವರ್ಷಗಳ ಬಾಲ್ಯ ಶ್ರೀಕಂಠಯ್ಯನವರು ಸಣ್ಣವರಿದ್ದಾಗ ಎಂಟು ವರ್ಷ ಇದ್ದಾಗ ಅದೇ ವಯಸ್ಸಿನ ಹುಡುಗರು ನಾಲ್ಕೈದು ಜನ ಒಂದು ಗುಂಪು ಆ ಗುಂಪಿಗೆ ಅವರಿಗಿಂತ ಒಂದೆರಡು ವರ್ಷ ದೊಡ್ಡವನಾದ ಹುಡುಗ ಬಂದು ಸೇರಿದ ಅವನು ಆಕಾರದಲ್ಲಿ ಮಿಕ್ಕವರಿಗಿಂತ ಉದ್ದವಾಗಿ ದಪ್ಪವಾಗಿದ್ದ ನಡವಳಿಕೆಯಲ್ಲಿಯೂ ಸಾಹಸಿಯಾಗಿದ್ದ ಅವನ ಗುಣಚೇಷ್ಠಿಗಳಿಗೆ ತಕ್ಕಂತೆ ಊರು ಜನ ಅವನಿಗೆ ಪುಂಡಾಮಾ ಅಂತ ಹೆಸರಿಟ್ಟಿದ್ದರು ಪುಂಡಾಗಿರ್ಬೇಕು ಅವನು ಅದಕ್ಕೆ ಪುಂಡಾಮಾ ಅಂತ ಹೆಸರಿಟ್ಟಿದ್ದರು ಅವನು ನಿಜವಾದ ಹೆಸರು ಯಾರಿಗೂ ಗೊತ್ತಿಲ್ಲ ಶ್ರೀಕಂಠಯ್ಯನವರ ಬಾಲಗೋಷ್ಠಿಯ ಪುಂಡಾಮನನ್ನು ನಾಯಕನನ್ನಾಗಿ ಆರಿಸಿತು ಅವನೇ ನಾಯಕ ಪುಂಡಾಮನೇ ನಾಯಕ ಬಾಲಕರಿಗೆಲ್ಲ ಅವರು ಎಲ್ಲಿ ಹೋದ್ರು ಅವನೇ ಮುಂದಾಳು ಏನು ಮಾಡಿದ್ರು ಅವನೇ ಯಜಮಾನ ಹೀಗಿರುವಾಗ ಆತ ಒಂದು ದಿನ ತನ್ನ ಶಿಷ್ಯರನ್ನು ಕುರಿತು ಹೇಳಿದ ಎಲೋ ಇವತ್ತು ದೇವರ ಪೂಜೆ ಮಾಡೋಣ ಆ ಪುಂಡಾಮ ಓಹೋ ಮಾಡಬೇಕು ಸಾರ್ ನೀವೇ ನಮ್ಮ ದೇವರು ಎಂದು ಇವರೆಲ್ಲ ಹೇಳಿದರು ಉಳಿದವ ಸಣ್ಣವರು ಆ ಏರ್ಪಾಟಿನ ವಿವರಗಳ ತೀರ್ಮಾನವಾದ ಮೇಲೆ ಪುಂಡಾಮೇ ದೇವರ ವಿಗ್ರಹ ಆಗತಕ್ಕದ್ದು ನಿಶ್ಚಯವಾಯ್ತು ಪುಂಡಾಮನೇ ದೇವರ ವಿಗ್ರಹ ಆಗಬೇಕು ಅದರ ಮೇರೆಗೆ ಅವರು ಶ್ರೀರಂಗಪಟ್ಟಣದ ಕೋರ್ಟ್ಗಳ ಆವರಣದಲ್ಲಿ ಒಂದು ಜಾಗವನ್ನು ಪ್ರಶಸ್ತವೆಂದು ಗೊತ್ತು ಮಾಡಿಕೊಂಡರು ಅಲ್ಲಿ ಮಳೆಯಿಂದಲೋ ಏನೋ ಹಳ್ಳವಾಗಿದ್ದ ಜಾಗದಲ್ಲಿ ಕೊಂಚ ತೋಡಿ ಆ ಹಳ್ಳದಲ್ಲಿ ಪುಂಡಾಮನನ್ನು ಕೂಡಿಸಿದರು ಕೂಡಿಸಿದ್ದಾರೆ ಮರಳಿನ ಜಾಗ ಆ ಅವನು ಸುತ್ತ ಮಣ್ಣು ತುಂಬಿ ಹಳ್ಳವನ್ನು ಭರ್ತಿ ಮಾಡಿ ನೆಲಸಮಕ್ಕೆ ತಂದರು ಕೂಡಿಸಿಬಿಟ್ಟಿದ್ದಾರೆ ಅವನ ಮಣ್ಣು ತುಂಬಿ ಕೂತಿಯ ಮಾತ್ರ ಹೊರಗೆ ಅಷ್ಟೇ ಪುಂಡಾಮನ ಮುಖ ಮಾತ್ರ ಮೇಲುಗಡೆಗೆ ಕಾಣುತ್ತಿತ್ತು ಕೊರಳವರೆಗೂ ಮಣ್ಣು ಭರ್ತಿ ಹೀಗೆ ಮಾಡಿದ ಮೇಲೆ ದೇವರ ಪೂಜಿಗಾಗಿ ಹೂ ಹಣ್ಣು ಕಾಯಿ ತರಬೇಕೆಂದು ಬಾಲಭಕ್ತರು ಪೇಟೆಗೆ ಹೊರಟು ಹೋದರು ಇವರು ಮಣ್ಣಲ್ಲಿ ಹೂ ತರಕ್ಕೆ ಹೋದರು ಗುಡಿಗೆ ಪುಂಡಾಮ ಕಣ್ಣು ಬಿಟ್ಟುಕೊಂಡು ಗುಣಿಯಲ್ಲೇ ಕುಳಿತ ಅಷ್ಟು ಹೊತ್ತಿಗೆ ಒಂಬತ್ತೂವರೆ ಗಂಟೆ ಕೋರ್ಟಿನ ಕಕ್ಷಿದಾರರು ಉದ್ಯೋಗಸ್ಥರು ಬರಲಾರಂಭಿಸಿದರು ಅವರ ಪೈಕಿ ಯಾರೋ ಒಬ್ಬರು ಪುಂಡಾಮ ರುಂಡವನ್ನು ನೋಡಿ ಭಯಪಟ್ಟರು ಗೊತ್ತಾಗಲಿಲ್ಲ ಬರೀ ರುಂಡ ಕೂತ್ಕೊಂಡಿದ್ದ ಗಾಬರಿ ಆಗಿಬಿಟ್ಟಿದ್ದವರಿಗೆ ಹತ್ತಿರ ಹೋಗಿ ನೋಡಿದರು ಕಣ್ಣು ರಪ್ಪೆ ಆಡಿಸುವುದು ಕಷ್ಟವಾಗಿತ್ತು ಉಸಿರಾಡುವುದು ಕಷ್ಟವಾಗಿತ್ತು ನೋಡಿದ ಮನುಷ್ಯ ಅದು ಏನೊಂದು ಅರ್ಥವಾಗದೆ ತನ್ನ ಸ್ನೇಹಿತನನ್ನು ಕರೆದ ಅವರೆಲ್ಲಾ ಸೇರಿ ಇದನ್ನು ಪರೀಕ್ಷೆ ಮಾಡಬೇಕೆಂದು ಪುಂಡಾಮನ ಸುತ್ತಿದ್ದ ಮಣ್ಣನ್ನು ಅಗಿದರು ಅವನ ಮೈಯನ್ನು ನೋಡಿದರು ಯಾರೋ ಸಣ್ಣ ಹುಡುಗ ಇವನಿಗೆ ಯಾರೋ ಏನೋ ಮಾಡಿರಬೇಕು ಎಂದುಕೊಂಡು ಡಾಕ್ಟರ್ ಅಲ್ಲಿ ಕರೆತಂದರು ಡಾಕ್ಟರ್ ಪುಂಡಾಮನ ಮರದಿನಲ್ಲಿ ಮರಗಿಸಿ ಶ್ವಾಸ ಭರ್ತಿ ಮಾಡುತ್ತಿದ್ದರು ಉಸಿರುಗಟ್ಟು ಹೋಗಲ್ವಾ ಮಣ್ಣೆಲ್ಲ ಪ್ಯಾಕ್ ಮಾಡಿದ್ರು ಉಸಿರಾಡ್ಸಕ್ಕಾಗಲ್ಲ ಅವನಿಗೆ ಉಸಿರುಗಟ್ಟಾಗಿತ್ತು ಡಾಕ್ಟರ್ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ವೇಳೆಗೆ ಬಾಲ ಶಿಷ್ಯರು ಇವರು ಅದರಲ್ಲಿ ಶ್ರೀಕಂಠಿ ಒಬ್ಬರು ಹಣ್ಣುಗಳ ಸಮೇತ ಅಲ್ಲಿಗೆ ಬಂದರು ತಮ್ಮ ಗುರುವಿನ ಸ್ಥಿತಿಯನ್ನು ನೋಡಿ ಅಳುವುದಕ್ಕೆ ಬದಲು ಮಾಡಿದರು ಅವ್ರಿಗೆ ಯಾಕೆ ಅಳು ಬಂತು ಅಂದ್ರೆ ಅಲ್ಲಿದ್ದ ಜನ ನಮ್ಮ ಗುರುವನ್ನು ಹೀಗೆ ಮಾಡಿದರೆ ಎಂದು ದೂರಿಟ್ಟು ಗೋಳಾಡಿದರು ತಮ್ಮಿಂದ ಆಯ್ತು ಗೊತ್ತಿಲ್ಲ ಈ ಜನ ಸೇರ್ಕೊಂಡು ನಮ್ಮ ಗುರುಗೆ ಏನೋ ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆ ಹಿಂಗಾಗಿದ್ದಾನ ಅವನು ಅಂತ ಅಳತಾಕ್ಷರ ಮಾಡಿದ್ರಂತೆ ಆಗ ಆ ಜನ ಏನು ಮಾಡಬೇಕು ಹುಡುಗರನ್ನು ಸಮಾಧಾನ ಮಾಡುವುದೇ ಅಥವಾ ಪುಂಡಾಮ ಉಪಚಾರವನ್ನು ನೋಡಿಕೊಳ್ಳುವುದೇ ಯಾರದು ಈ ಎರಡು ಗುಂಪು ಟ್ರಂಪುಗಳ ಮಧ್ಯೆ ಜನ ತಬ್ಬಿಬ್ಬಾಗಿ ನಿಂತು ಬಿಟ್ಟರು ಆಗ ಡಾಕ್ಟರ್ ಅವರ ಸಾಮರ್ಥ್ಯದಿಂದ ಎಲ್ಲರೂ ಸಮಾಧಾನಕ್ಕೆ ತಂದಿದ್ದಾಯಿತು ಪುಂಡಾಮ ಚೇತರಿಸಿಕೊಂಡ ಹುಡುಗರು ಸಂತೋಷಪಟ್ಟು ತಾವು ತಂದಿದ್ದ ಹಣ್ಣುಗಳನ್ನು ತಾವೇ ತಿಂದು ಮನೆಗೆ ಹೊರಟರು ಜನ ನಗುತ್ತಾ ಅವರವರ ಕೆಲಸಕ್ಕೆ ಹೋದ್ರು ಇದು ಶ್ರೀಕಂಠ ಅವರು ಹೇಳ್ತಾರೆ ಗುರುಗಳು ಹೀಗಾಗ್ಬಿಟ್ಟಿದೆ ನಮ್ದೆಲ್ಲಾನು ತೀರಾ ಮಾಡ್ತೀವಲ್ಲ ತಿರ ಮಾಡಿದಾಗ ಗುರುಗಳ ಪರಿಸ್ಥಿತಿಯೂ ಹೀಗೆ ಆಗ್ತದೆ ಅಂತ ಇಂಗ್ಲಿಷ್ ಗೀತೆಗಳು ಶ್ರೀಕಂಠಯ್ನವರಿಗೆ ಬಹುದೊಡ್ಡ ಸ್ಥಾನವನ್ನು ಕಟ್ಟಂತಹ ಒಂದು ಕೃತಿ ಅದರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಈ ಮಾತನ್ನು ಹೇಳುವಾಗ ಡಿ ಮತ್ತು ಇವರಿಗೂ ಸಲಿಗೆ ಹೇಗಿತ್ತು ಅಂತ ಶ್ರೀಕಂಠಯ್ಯನವರಿಗೆ ಹೇಳ್ತಾರೆ ಅವರ ಇಂಗ್ಲಿಷ್ ಗೀತೆಯ ಮೊದಲ ಕವನಗಳು ಕರ್ನಾಟಕ ಗ್ರಂಥಮಾಲೆಯಲ್ಲಿ ಪ್ರಕಟ ಆಗಿತ್ತು ಆನಂತರ ಇದನ್ನ ಸಮಗ್ರ ಆಕಾರದಲ್ಲಿ ಮೊದಲು ಪ್ರಕಟ ಮಾಡಿದಂತಹ ಕೀರ್ತಿ ಬೆಂಗಳೂರಿನ ಕರ್ನಾಟಕ ಸಂಘದ್ದು ಮುಖ್ಯವಾಗಿ ವೆಂಕಣ್ಣಯ್ಯ ಕೃಷ್ಣ ಶಾಸ್ತ್ರಿ ಇವರಿಬ್ಬರ ಕೆಲಸ ಅವರಿಬ್ಬರು ಶ್ರೀಕಂಠಯ್ಯನವರ ಶಿಷ್ಯರು ಇಬ್ಬರು ಸಾಹಿತ್ಯ ನಿಷ್ಣಾತರಾದ್ದರಿಂದ ಇಂಗ್ಲಿಷ್ ಗೀತೆಗಳ ಮೌಲ್ಯವು ಸಾಹಿತ್ಯ ದೃಷ್ಟಿಯಿಂದ ಉತ್ಕೃಷ್ಟವಾದದ್ದೆಂದು ಉತ್ಸಾಹಪಟ್ಟು ಗುರುಗಳ ಒಪ್ಪಿಗೆಯನ್ನು ಪಡೆದರು ಪುಸ್ತಕ ಮುದ್ರಿತವಾಗಿ ಬಂದ ಮೇಲೆ ಸೆಂಟ್ರಲ್ ಕಾಲೇಜ್ನಲ್ಲಿ ಸಂತೋಷಕೂಟವನ್ನು ಏರ್ಪಡಿಸಿದ್ದರು ನಾನು ಅದಕ್ಕೆ ಹೋಗಿದ್ದೆ ಕೃಷ್ಣಶಾಸ್ತ್ರಿಗಳಿಗೆ ವೆಂಕಣ್ಣಯ್ಯನವರಿಗೆ ಗುರುಗಳು ಬಿಎಂ ಶ್ರೀಕಂಠ ಇವರಿಗೆ ಸ್ನೇಹಿತರು ಇವರು ಹೋಗಿದ್ದಾರೆ ಆ ಸಮಾರಂಭ ಸೆಂಟ್ರಲ್ ಕಾಲೇಜಿನ ಎದುರಿನ ಡಿಸ್ಟ್ರಿಕ್ಟ್ ಆಫೀಸ್ ಆವರಣದಲ್ಲಿರುವ ಹೊಸ ಕಟ್ಟಡದ ಮಹಡಿಯ ಮೇಲೆ ಜ್ಞಾಪಕ ಆ ಹೊತ್ತಿನ ತಿಂಡಿಗಳು ಕೃಷ್ಣ ಶಾಸ್ತ್ರಿಗಳ ದರ್ಜೆಯನ್ನು ಮೀರಿಸುವಂತಿದ್ದವು ಕೃಷ್ಣಶಾಸ್ತ್ರಿ ಒಂದು ಬೆಂಚ್ ಮಾರ್ಕ್ ಅದು ತಿಂಡಿ ಹೇಗಿರಬೇಕು ಅನ್ನೋದು ಸ್ಟ್ಯಾಂಡರ್ಡ್ ಅದು ಅವತ್ತು ಅವರ ದರ್ಜೆಯನ್ನು ಮೀರಿಸಿತ್ತಂತೆ ಅಷ್ಟು ಒಳ್ಳೆಯದಾಗಿತ್ತಂತೆ ಹಣ್ಣುಗಳು ಕಾಫಿ ಲೆಮನೇಡ್ ಎಲ್ಲವೂ ಇದ್ದವು ಸಭಿಕರು ಕೋರಿದಂತೆ ಶ್ರೀಕಂಠಯ್ಯನವರು ಕೆಲವು ಗೀತೆಗಳನ್ನು ಓದಿದ್ರು ಆ ಇಂಗ್ಲಿಷ್ ಗೀತೆಯಲ್ಲಿರುವಂತಹ ಕೆಲವು ಗಮನ ಓದಿದ್ರು ಸುಂದರವಾದ ಗೀತೆಗಳು ಎಲ್ಲ ಒಂದು ಕವನ ಹಹ ಏನು ಬೇಟವೋ ಬೇಟ ಅಂದ್ರೆ ಪ್ರಣಯ ಅಂತ ಇದನ್ನು ಓದಿದಾಗ ನಾನು ಒಂದು ಬಗೆಯಾಗಿ ಕಣ್ಣು ಮನುಚಿ ಮಾಡಿ ಶ್ರೀಕಂಠಯ ಕಡೆಗೆ ನೋಡಿದೆ ಅವರು ನನ್ನ ಕಡೆಗೆ ನೋಡಿನಕ್ಕೂ ಇದರಲ್ಲಿ ಸ್ವಾನುಭವ ಏನೂ ಇಲ್ಲ ಎಂದರು ನಾನು ಹಾಗಾದ್ರೆ ನಿಮಗೆ ಯಾಕೆ ಉಳುಕು ಎಂದೆ ಆ ಹೊತ್ತು ನಮ್ಮ ನಗುವೆ ನಮ್ಮ ಭಾಷೆ ಅದಾದ್ಮೇಲೆ ನಾನು ಮೆಲೆಗೆ ಊಟಗಾರ ಗುಂಡ ಬಂದ ಅಹಾ ಏನು ಊಟವೋ ಎಂದೆ ಅವರು ಹೇಳಿದ್ರಲ್ಲ ಬೇಟಗಾರ ಬಂದ ಮಾದ ಏನು ಬೇಟವೋ ಅಂದಿದ್ರಲ್ಲ ಅದು ಸರಿಯಾಗಿ ಹೊಂದೋ ಹಾಗೆ ಊಟಗಾರ ಗುಂಡ ಬಂದ ಹಾ ಏನು ಊಟವೋ ಎಂದು ಮೂರ್ನಾಲ್ಕು ಪಂತ್ಗಳನ್ನು ಸೇರಿಸಿದೆ ಅವ್ರಿಗೆ ಕೊಂಚ ಕೋಪ ಬಂತು ಹೀಗೆ ಅಣಕಿಸುವುದಕ್ಕೆ ಶುರು ಮಾಡಿದ್ರೆ ನೀವು ಯಾವುದನ್ನು ಬಿಡುತ್ತೀರಿ ವಾಟ್ ಈಸ್ ಸೇಫ್ ಅಂತ ಕೇಳಿದ್ರಂತೆ ಹಾಗಲ್ಲ ಸಾರ್ ಕನ್ನಡದಲ್ಲಿ ಪ್ರಾಸ ಸಂಪತ್ತು ಎಷ್ಟು ಹುಲಸಾಗಿದೆ ಎಂಬುದನ್ನು ತೋರಿಸುವುದಕ್ಕೆ ಹೊರಟೆ ಅಂದ್ರು ಯಾಕಂದ್ರೆ ಅವ್ರ ನಕ್ರಂತೆ ಶ್ರೀಕಂಠಯನವರಿಗೆ ಹುಲಸು ಅನ್ನೋ ಪದ ಬಹಳ ಇಷ್ಟ ಮೇಲೆ ಮೇಲೆ ಪ್ರಯೋಗಿಸುತ್ತಿದ್ದರು ಅವರು ಅದಕ್ಕೆ ಅವರು ಹೇಳಿದ್ರಂತೆ ಪ್ರಸಂಪತ್ತು ಹುಲಸಾಗಿದೆ ಕನ್ನಡದಲ್ಲಿ ಅಂತ ಇಂಗ್ಲಿಷ್ ಗೀತೆಗಳ ಮುಖಪತ್ರದ ಮೇಲೆ ಬೆಳೆಯೇನೂ ಬೇಕಾದ ಆಗಿದೆ ಕುಯ್ಯುವವರು ಕಡಿಮೆ ಎಂಬ ಮಾತುಗಳಿಂದ ಬೈಬಲಿನ ಉಕ್ತಿಯನ್ನು ಕೊಟ್ಟಿದ್ದರು ಇದನ್ನು ಕೊರವಂಜಿ ಮಹಾಶಯರು ನಮ್ಮ ರಾಶಿಯವರು ಕೊರಳೇನು ಉದ್ದವಾಗಿದೆ ಕುಯ್ಯುವವರು ಕಡಿಮೆ ಎಂದು ಅಣಕಿಸಿದ್ದರು ಕೊರಳೇನು ಬೆರಳೆ ಅವರು ಬೆಳೆಯೇನು ಬೇಕಾದ ಆಗಿದೆ ಎಂದಿದ್ರಲ್ಲ ಹಾಗೆಯವರು ಕೊರಳೇನು ಉದ್ದವಾಗಿದೆ ಕುಯ್ಯವರು ಕಡಿಮೆ ಎಂದು ಅಣಕಿಸಿದರು ನನ್ನ ಮೇಲಿನ ಅಣಕದಿಂದ ಹೆಚ್ಚು ಕೋಪಗೊಂಡವರು ವೆಂಕಣ್ಣಯ್ಯ ಬಿಎಂ ಶ್ರೀ ಕೋಪ ಬರಲಿಲ್ಲ ವೆಂಕಣ್ಣ ಕೋಪ ಬೇಕಾದ್ರೆ ಗುರುಗಳಿಗೆ ಬೈತಾರಲ್ಲ ಇವರು ಅಂತ ಅವರ ಗುರುಭಕ್ತಿ ಮಿತಿಯಲ್ಲದ್ದು ಅವರನ್ನು ಸಮಜಾಯಿಸಿ ಮಾಡುವುದು ನನಗೆ ಅಷ್ಟು ಸಾಧ್ಯವಾದ ಕೆಲಸವಾಗಿರಲಿಲ್ಲ ಇದಾದ ನನ್ನ ತಮಾಷೆ ಅದೇ ಗೀತೆ ಇನ್ನೊಂದು ಬರ್ತದೆ ಇಂಗ್ಲೀಷ್ ಗೀತೆಗಳ ಪೀಠಿಗೆ ಬರುತ್ತಲ್ಲ ಅದು ಕಾಣಿಕೆ ಅಂತ ಬರೆದಿದ್ದಾರೆ ಬಿ ಎಂ ಶ್ರೀ ಅವರು ಹಾಡು ಬರ್ತದೆ ಅವರು ಕನ್ನಡ ಸಾಹಿತ್ಯವನ್ನು ಇಂಗ್ಲಿಷ್ ಸಾಹಿತ್ಯವನ್ನು ಹೋಲಿಸಿ ಇಂಗ್ಲಿಷ್ ಕವನಗಳನ್ನು ಕನ್ನಡಕ್ಕೆ ತಂದವರು ಅವಳತ್ರ ಕನ್ನಡನೂ ಇಷ್ಟ ನನಗೆ ಇಂಗ್ಲೀಷು ಇಷ್ಟ ಅಂತ ಹೇಳ್ತಾ ಹೋಗಿ ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ ಅವಳ ಸೊಬಗನ ಅವಳು ತೊಟ್ಟು ನೋಡ ಬಯಸಿದೆ ಅವಳ ತೊಡುಗೆ ಇವಳಿಗಿಟ್ಟು ಹಾಡ ಬಯಸಿದೆ ಅಂತ ಅಂದ್ರೆ ಆ ಇಂಗ್ಲೀಷ್ ಸೌಂದರ್ಯ ಕನ್ನಡಕ್ಕೆ ತರ್ತೇನೆ ಇಲ್ಲಿ ಅಲ್ಲೂ ಹೋಯ್ತೇನೆ ಇಬ್ಬರು ಇನಿಯರವರು ಅಂತ ಹೇಳ್ತಾ ಅವಳ ಸೊಬಗನ ಅವಳು ತೊಟ್ಟು ನೋಡ ಬಯಸಿದೆ ಅವಳ ತೊಡಗ ಇವಳಿಗಿಟ್ಟು ಹಾಡ ಬಯಸಿದೆ ಅಂತ ಹೇಳಿದ್ರಂತೆ ಅವರು ಅದನ್ನು ಕುರಿತು ನಾನು ಇದು ಬಹಳ ಚೆನ್ನಾಗಿದೆ ಸಾರ್ ಒಳ್ಳೆ ಏರ್ಪಾಟು ಡಿವಿಜಿ ವಿಜಿ ಶ್ರೀ ಹೇಳಿ ಭೀಮ್ ಶಿವರ್ ಹೇಳಿದ್ದು ನಮ್ಮ ಜನದ ಟೇಸ್ಟ್ ತಿದ್ದಬೇಕು ಸರ್ ಟೇಸ್ಟ್ ತಿದ್ದಬೇಕು ಅಂದ್ರಂತೆ ಅವರು ಏನು ಕುಚೋದ್ಯ ಕುಚೋದ್ಯಮ ಮಾಡುತ್ತಿದ್ದರೇನಪ್ಪ ಅಂತ ಕೇಳಿದ್ರಂತೆ ನಾನು ಉಂಟೆ ವಿಷಯ ಚೆನ್ನಾಗಿ ಗೊತ್ತು ಮಾಡಿಕೊಳ್ಳೋಣ ಅಂತ ಕೇಳಿದೆ ಅಲ್ಲ ನೀವು ಉಡಿಸಿದ್ದಕ್ಕೆ ಅವ್ರು ಒಪ್ಪಿಕೊಂಡ್ರು ಅವಳ ತೊಡೆಗೆ ಇವಳಗಿಟ್ಟು ಹಾಡ ಬಯಸಿದೆ ಅಂದ್ರಲ್ಲ ನೀವು ನೀವು ಉಡಿಸಿದ ಅವ್ರು ಒಪ್ಪಿಕೊಂಡ್ರೋ ಅಂತ ಕೇಳಿದ್ರಂತೆ ಶ್ರೀ ಅವರು ಒಪ್ಪಿಕೊಳ್ಳೋದು ಏನ್ ಮಾಡುತ್ತಾರೆ ಒಪ್ಪಿಕೊಳ್ಳೋದು ಏನು ಮಾಡುತ್ತಾರೆ ಅಂದ್ರಂತೆ ನಾನು ಹೇಳಿದೆ ಅದು ಹೇಗೆ ಹೇಳುವುದು ಸರ್ ಮುಖ ಗಂಟಿಕ್ಕಿ ಬುಸುಗುಟ್ಟುತ್ತಾನೆ ಅಂತ ನೋಡುವುದಕ್ಕಾಗುತ್ತದೆಯೇ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಶ್ರೀ ಅಬಕ ರಾಯರು ನಮ್ಮ ಸ್ನೇಹಿತರು ಅಬಕರ್ಡ ತಮ್ಮ ಹೆಂಡತಿಗೆ ಫರಂಗಿ ಫ್ಯಾಷನ್ ಎತ್ತು ಹಿಮ್ಮಡಿ ಅಂದ್ರೆ ಹೈಲ್ಡ್ ಶೂಸ್ ಜೋಡನ್ನು ತೊಡಿಸಿ ಡಾಕ್ ಕಾರ್ಡ್ ಬಂಡಿ ಇಲ್ಲಿ ಕರೆತಂದು ಲಾಲ್ಬಾಗಿನ ಗ್ಲಾಸ್ ಹೌಸ್ ಮುಂದೆ ಇಳಿಸಿ ಅಲ್ಲಿ ನಡೆದಾಡಬೇಕೆಂದ್ರು ಆಕೆ ನಾನು ಹಳೆ ಕಾಲದವಳು ಇದೆ ನನ್ನ ನನ್ನಿಂದ ಆಗತಕ್ಕದ್ದಲ್ಲ ಇದಕ್ಕೆಲ್ಲ ಬೇಕಾದ್ರೆ ಹೊಸದನ್ನು ಮಾಡಿಕೊಳ್ಳಿ ಎಂದ್ರಂತೆ ಆಗ ನಾವು ಮೂರ್ನಾಲ್ಕು ಮಂದಿ ಸ್ನೇಹಿತರು ಅಲ್ಲಿ ಬೆಂಚಿನ ಮೇಲೆ ಕುಳಿತಿದ್ದೆವು ಆ ಸಂಭಾಷಣೆ ಕೊಂಚ ಕೊಂಚ ಕೇಳಿಸಿತು ಆಮೇಲೆ ನನ್ನ ಅಬಕಡನನ್ನು ಕರೆದು ಏನೋ ಬೆಪ್ಪು ತಕಡಿ ನಿನಗೆ ಕೊ ಚೇಷ್ಟೆಯಲ್ಲ ಎಂದು ಕೇಳಿದೆ ಆತನು ನಕ್ಕು ಬಿಟ್ಟ ಹೀಗೆ ಹೆಂಗಸರು ಮುನಿದರೆ ತಮ್ಮ ಉಪಾಯವೇನೋ ಅಪ್ಪಣೆ ಆಗಬೇಕು ಅಂತ ಕೇಳಿರುತ್ತೆ ಬಿಎಂ ಅವರಿಗೆ ಅದಕ್ಕೆ ಏನು ಅಪ್ಪಣೆ ಕೊಟ್ಟಾರೆ ಪಾಪ ಅವರು ಅದು ಕವಿ ಸಮಯದಂತೆ ಹೇಳಿದರು ಆ ಒಳ ತೊಡಗಿಗೆ ಇವಳಿಗಿಟ್ಟು ನೋಡಬಯಸಿದೆ ಅಂತ ಹೇಳಿದರು ಇಷ್ಟೆಲ್ಲ ವಿಚಾರ ಮಾಡಿದ್ದಾರೆ ಇವರು ನಗುವಿನಲ್ಲಿ ಸಂಭಾಷಣೆ ಪರ್ಯಾವಸಾನವಾಯಿತು ಇದು ಬಿ ಎಂ ಶ್ರೀ ಅವರ ಚಿತ್ರ ನನಗೆ ಹದಿನೈದು ನಿಮಿಷ ಇದೆ ಅದರೊಳಗೆ ನನಗನ್ಸಿದ್ದು ಶ್ರೇಷ್ಠವಾಗಿ ಅನಿಸಿದ್ದು ಪಾತ್ರ ಚಿತ್ರಣ ಈ ಪುಸ್ತಕದಲ್ಲಿ ಅನಿಸಿದ್ದು ವೆಂಕಣ್ಣಯ್ಯನವ್ರ ಬಗ್ಗೆ ಮಾಡಿದಂಥದ್ದು ವೆಂಕಣ್ಣಯ್ಯನವರು ಎಷ್ಟು ಹತ್ತಿರವಾಗಿದ್ದರು ಡಿ ವಿಜಿಗೆ ಅಂತ ಅವರೇ ಬರ್ಕೋತಾರೆ ಅವ್ರನ್ನ ಮೊದಲನೇ ಸಲ ನೋಡಿದ್ದು ಹೇಗೆ ಏನು ಬರೀತಾರೆ ಟಿ ಎಸ್ ವೆಂಕಣ್ಣಯ್ಯನವ್ರನ್ನ ಪರಿಷತ್ತಿನ ಸ್ಥಾಪನೆಯಾದ ಐದಾರು ದಿನಗಳ ತರುವಾಯ ಒಂದು ಮಧ್ಯಾಹ್ನ ಸುಮಾರು ಮೂರು ಗಂಟೆಯ ವೇಳೆಗೆ ಇಬ್ಬರು ದೊಡ್ಡ ಮನುಷ್ಯರು ನನ್ನ ಸ್ಥಳಕ್ಕೆ ಬಂದರು ಆಗ ನಾನು ಕರ್ನಾಟಕ ಎಂಬ ಇಂಗ್ಲಿಷ್ ಅರ್ಧವಾರ ಪತ್ರಿಕೆ ನಡೆಸುತ್ತಿದೆ ಅದರ ಕಾರ್ಯಸ್ಥಾನವಿದ್ದುದು ಸಿದ್ದಿಕಟ್ಟೆಯಲ್ಲಿ ಗುಂಡೋಪನ್ ಬೀದಿಯಲ್ಲಿರುವ ಗುಂಡೋಪಂಥ ಕಟ್ಟಡದಲ್ಲಿ ಬಂದವರಲ್ಲಿ ಒಬ್ಬರು ತೆಳ್ಳಗೆ ಎತ್ತರವಾಗಿದ್ದರು ಶರಾಯಿ ತೊಟ್ಟು ಓಪನ್ ಕಾಲರ್ ಕೋಟು ಧರಿಸಿ ಕೊಳಗೆ ನೆಟ್ಟು ಧರಿಸಿದ್ದರೆ ಜ್ಞಾಪಕ ಪಂಜಾಬಿ ಸ್ಟೈಲ್ನಲ್ಲಿ ಕೋರೆ ರುಮಾಲ ಸುತ್ತಿದ್ದರು ಎಡಭುಜದ ಮೇಲೆ ಅದರ ಚುಂಗು ಅದರ ಇನ್ನೊಂದು ಕೊನೆ ತಲೆ ಮೇಲೆ ಶಿರ್ಪೇಶ್ ಉತ್ತಮಿಸದಂತೆ ಕಾಣುತ್ತಿತ್ತು ಒಳ್ಳೆ ಟಿವಿಯಾಳು ಅದು ಟಿ ಎಸ್ ವೆಂಕಣ್ಣಯ್ಯ ಮೊದಲನೇ ಸಲ ನೋಡಿದ್ದು ಇನ್ನೊಬ್ಬರು ಎತ್ತರವೂ ಅಲ್ಲ ಗಿಡ್ಡೂ ಅಲ್ಲ ತೆಳುವು ಅಲ್ಲ ದಪ್ಪವೂ ಅಲ್ಲ ಇವರು ಮೈಸೂರಿನ ಶೈಲಿಯಲ್ಲಿ ಪಂಚೆ ಕಚ್ಚೆ ಉಟ್ಟು ಕ್ಲೋಸ್ ಕಾಲರ್ ಕೋರ್ಟ್ ತೊಟ್ಟು ಸರಿಗೆ ರುಮಾಲ ಇಟ್ಟುಕೊಂಡಿದ್ದರು ಇವರು ಎ ಕೃಷ್ಣ ಶಾಸ್ತ್ರಿಗಳು ನೋಡಿ ಯಾವತ್ತು ಕನ್ನಡ ಸಾಹಿತ್ಯದಲ್ಲಿ ಯಾರೇ ಆಗಲಿ ವೆಂಕಣ್ಣರೊಬ್ಬರನ್ನ ನೆನೆಸ್ಕೊಳ್ಳದೇ ಇಲ್ಲ ಅಶ್ವಿನಿ ದೇವತೆಗಳವರು ಅಂತ ಜೊತೆಗೆ ಇದ್ದವರು ಇವರು ಕೃಷ್ಣಯ್ಯರು ವೆಂಕಣ್ಯನವರು ಕೃಷ್ಣ ಶಾಸ್ತ್ರಿಗಳು ವೆಂಕಣ್ಣನವರು ಇಬ್ಬರು ಕೂಡ ಬಂದಿದ್ದಾರೆ ನಾನಿಬ್ಬರನ್ನು ಕೂಡ ಹೇಳಿ ನೀವು ಯಾರು ವಿಷಯವೇನು ಎಂದು ಕೇಳಿದೆ ಕೃಷ್ಣ ಶಾಸ್ತ್ರಿಗಳು ನಾವು ಕಂಟೋನ್ಮೆಂಟ್ನಿಂದ ಬಂದಿದ್ದೇವೆ ಕನ್ನಡ ವಿಷಯದಲ್ಲಿ ನಮ್ಮ ಶ್ರದ್ಧೆ ಉಂಟು ಆ ವಿಚಾರ ಮಾತೋಡು ಮಾತಾಡುವುದಕ್ಕಾಗಿ ಬಂದಿದ್ದೇವೆ ಎಂದರು ಮಾತಿಗೆ ಪ್ರಾರಂಭವಾಯಿತು ಶಾಸ್ತ್ರಿಗಳು ಹೇಳಿದರು ಸ್ವಾಮಿ ನೋಡಿ ಹೆಂಗಿದೆ ಅದು ಪ್ರಾರಂಭ ಮಾಡಿದವರು ಎಲ್ಲರೂ ಮುದುಕರು ಪ್ರತಿಷ್ಠಾವಂತರು ನೀವು ಹೋಗಿ ಅವರ ಜೊತೆಗೆ ಸೇರ್ಕೊಂಡ್ರೆ ಅಲ್ಲ ಈ ದಯವಿಟ್ಟು ಗಮನಿಸಬೇಕಾದ ಸ್ವಭಾವ ಹೇಗಿತ್ತಿಬ್ಬರದು ಅಂತ ಕೃಷ್ಣ ಶಾಸ್ತ್ರಿಗಳು ನೇರವಾಗಿ ಪಟ್ಟಂತೆ ಹೇಳಿಬಿಡುವಂಥವ್ರು ವೆಂಕಟಣ್ಣರು ಅತ್ಯಂತ ನಾಜೂಕಾಗಿ ಹೇಳುವಂಥವರು ಕಠಿಣ ಶಾಸ್ತ್ರ ಹೇಳಿಬಿಟ್ಟರು ಅವ್ರದ್ದು ಸೇರ್ಕೊಂಡ್ಬಿಟ್ಟಿರಲ್ಲ ಹೋಗಿ ಅವರಿಂದ ಏನು ಕೆಲಸ ನಡೀತದೆ ಕೆಲಸ ಮಾಡೋರು ಇಲ್ಲದೆ ಹೋದ್ರೆ ಪರಿಷತ್ತಿನಿಂದ ಯಾರಿಗೇನು ಪ್ರಯೋಜನ ನಾನು ಹೇಳಿದೆ ಯಾವ ದೊಡ್ಡ ಕೆಲಸ ನಡೆಯಬೇಕಾದ್ರೂ ಮೊದಲು ಒಂದಷ್ಟು ಹಣ ಬೇಕಲ್ವಾ ಸರ್ಕಾರದವ್ರು ಧನ ಮುಂದೆ ಬಂದಿದ್ದಾರೆ ಅದು ದಿವಾನ್ ವಿಶ್ವೇಶ್ವರಯ್ಯನವರ ಔದಾರ್ಯದಿಂದ ಅವರಿಗಿರುವುದು ನಂಜುಂಡಯ್ಯನವರು ಕೆಲಸ ನಡೆಸಿಯೇರ ಅಂತ ಭರವಸೆ ಭರವಸೆಯಿಂದ ಈ ಹಳಬರನ್ನೆಲ್ಲ ಸರ್ಕಾರದ ಮುಖ್ಯ ಮುಖ್ಯ ಜನ ಈ ಹಳಬರು ಮಹಾಜನರು ಗಣ್ಯತೆ ಪಡೆದವರು ಅವರು ಯಾಕೆ ಬಿಟ್ಟಿರಬೇಕು ಕರ್ಪೂರ ಶ್ರೀನಿವಾಸ ರಾಯರಾಗಲಿ ಅಚ್ಯುತ್ ರಾಯರಿಗಾಗಲಿ ಕನ್ನಡದ ಅಭಿಮಾನವಿಲ್ಲ ಎಂದು ಹೇಳುವುದು ಹೇಗೆ ಅಂತ ಕೇಳಿದೆ ಶಾಸ್ತ್ರಿಗಳು ಹೇಳಿದರು ಅದೆಲ್ಲ ಇರಬಹುದು ಸ್ವಾಮಿ ಕೆಲಸದ ಮಾತು ಹೇಳಿ ಅವರಲ್ಲಿ ಕೆಲಸ ಮಾಡೋರು ಯಾರು ಅಂತ ಮುದುಕರಿಂದ ಕೆಲಸ ನಡೆಯುತ್ತದೆಯೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು ಹಾಗಾದ್ರೆ ನಾನು ಏನು ಮಾಡಬೇಕು ನಿಮ್ಮ ಅಭಿಪ್ರಾಯ ಅಂತ ಕೇಳಿದ್ರಂತೆ ಯುವಕರನ್ನು ಕೆಲಸಕ್ಕೆ ತರಬೇಕು ಶಾಸ್ತ್ರಗಳು ಹೇಳಿದರು ಅದು ನನ್ನಿಂದ ಆಗುವ ಕೆಲಸವೇ ಶಾಸ್ತ್ರಗಳು ಹೇಳಿದರು ನೀವು ಬೆಂಬಲ ಕೊಟ್ಟರೆ ನಾವು ಆ ಕೆಲಸ ಮಾಡುತ್ತೇವೆ ನೀವು ನಮ್ಮ ವಯಸ್ಸಿನವರು ಹೋಗಿ ಅವೃದ್ಧರಲ್ಲಿ ತಗಲಿ ಹಾಕೊಂಡಿದ್ದೀರಿ ಅಂತ ಹೇಳಿದ್ರಂತೆ ನಾನೇನು ತಗುಲಿ ಹಾಕೊಂಡಿಲ್ಲಪ್ಪ ಅವರು ಒಳ್ಳೆ ಕೆಲಸ ಮಾಡೋಣ ಬಾ ಅಂದ್ರೂ ಹೋದೆ ಈಗ ನೀವು ಬಾ ಅಂದ್ರೆ ನಿಮ್ಮೊಡನೆ ಬರಲು ಸಿದ್ಧನಾಗಿದ್ದೇನೆ ಅಂತ ಡಿ ಹೇಳಿದ್ರಂತೆ ಅಲ್ಲಿಂದ ಶುರು ಆಯಿತು ಸಂಬಂಧ ವೆಂಕಟಣ್ಣನವ್ರ ಜೊತೆಗೆ ಅವರು ಅಲ್ಲಿಂದ ಒಂದೆರಡು ತಿಂಗಳೊಳಗಾಗಿ ಪ್ರಾರಂಭವಾದದ್ದು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ ಅದು ಪರಿಷತ್ತಿಗೆ ಪ್ರತಿಸ್ಪರ್ಧಿಯಾಗಿ ಹುಟ್ಟಿದ್ದಲ್ಲ ಕೇವಲ ಪರಿಪೂರಕವಾದದ್ದು ಅಂತ ಹೇಳಿ ಆ ಕೆಲಸ ಮಾಡ್ತಾ ಇದ್ರು ಎಷ್ಟು ಒಳ್ಳೊಳ್ಳೆ ಕೆಲಸ ಕರ್ನಾಟಕ ಸಂಘದಲ್ಲಿ ಆಯಿತು ಅಂತ ಹೇಳ್ತಾ ಆ ಸಂಘದ ಕೆಲಸ ಮಾಡುವಂತಹ ಕೃಷ್ಣ ಶಾಸ್ತ್ರಿಗಳು ಹೇಗಿದ್ರು ಅಂತ ಹೇಳ್ತಾರೆ ಸಂಘದ ಯಾವ ಕೆಲಸವೂ ಸಣ್ಣದಂದು ಕೃಷ್ಣ ಶಾಸ್ತ್ರಿಗಳಿಗೆ ತೋರಲಿಲ್ಲ ಪೊರಕೆ ಹಿಡಿದು ಕಸ ಬಳಿಯುವುದು ಪುಸ್ತಕದ ಮೇಲಿನ ಧೂಳು ಹೊಡೆಯುವುದು ಮೊದಲುಗೊಂಡು ಮೀಟಿಂಗ್ಗಾಗಿ ಕುರ್ಚಿ ಮೇಜುಗಳನ್ನು ಹೊರವದು ಮೊದಲು ಮಾಡಿಕೊಂಡು ಅವರು ಮಾಡದಿದ್ದ ಕೆಲಸವಿಲ್ಲ ಎಲ್ಲ ಸಣ್ಣ ಪುಟ್ಟ ಕೆಲಸಗಳಲ್ಲಿಯೂ ಅವರು ಶ್ರದ್ಧೆ ವ್ಯಾಕರಣ ವಿಚಾರದಲ್ಲಿಯೂ ಸತ್ಯಶೋಧನೆಯಲ್ಲಿಯೋ ಶ್ರದ್ಧೆ ಇತ್ತೋ ಅಷ್ಟೇ ಆಳದ್ದು ಈ ಕೆಲಸ ಆದ್ದರಿಂದ ಅವರು ತಿಂಡಿತೀರ್ಥಗಳು ಸೊಗಸುತ್ತಿದ್ದವು ಒಂದಕ್ಕಿಂದು ಸೊಗಸುತ್ತಿದ್ದವು ತಿಂಡಿತೀರ್ಥ ಬಗ್ಗೆ ಬಹಳ ಆಸಕ್ತಿ ಅವರಿಗೆ ಆದರೆ ವೆಂಕಣ್ಣಯ್ಯರು ಕೆಲಸ ಹೇಗೆ ಅಂತ ಹೇಳ್ತಾರೆ ವೆಂಕಣ್ಣಯ್ಯರ ಪಾತ್ರ ಬೇರೆ ತರದ್ದು ಶಾಸ್ತ್ರಿಗಳು ಕೆಲಸ ಮಾಡುವವರು ವೆಂಕಣ್ಣಯ್ಯನವರು ಮಾಡಿಸುವವರು ಹೆಸರು ಬೆಳೆ ಕೋಸಂಬರಿ ತಯಾರಾಗುತ್ತಿದೆ ಇನ್ನಿ ವೆಂಕಟಣ್ಣಯ್ಯ ಭೇಷ್ ಮಾವಿನಕಾಯಿ ತುರಿ ಸ್ವಲ್ಪ ಬಿದ್ರೆ ಅದು ರುಚಿ ಬಹು ಸೊಗಸು ಎನ್ನುವರು ಅದನ್ನು ಕೇಳಿದವರು ಆ ಕೆಲಸ ನಡೆಸುವರು ಇವಾಗ ಹೇಳೋದಷ್ಟೇ ಅವರು ಅಂಬೋಡಕೆ ನಡೆಯುತ್ತಿದೆ ಎಂದು ಗೊತ್ತಾದರೆ ಭೇಷ್ ಮಧ್ಯದಲ್ಲಿ ಒಂದೊಂದು ಹಸಿ ಶುಂಠಿ ಚೂರು ಇರುತ್ತದೆ ಎನ್ನುವರು ಆ ಸನೆಯನ್ನು ಅಂಗೀಕರಿಸುವವರು ಇದ್ದರು ಅವರೇ ಕಾಯಿಯ ಕಾಲದಲ್ಲಿ ಉಪ್ಪಿಟ್ಟು ಅಂದರೆ ಸೊಗಸಾದ ಭಕ್ಷ ಅದರ ಮಧ್ಯದಲ್ಲಿ ಒಂದೊಂದು ಮೆಣಸಿನ ಕಾಳು ಇದ್ದು ಉಪ್ಪಿಟ್ಟನ್ನು ಕೈಪಿಡಿಚೆ ಮಾಡಿ ಆವಿಯಲ್ಲಿ ಬೇಯಿಸಿದರೆ ರಾಜಯೋಗ್ಯವಾಗುತ್ತದೆ ಎನ್ನುವರು ಅದು ಹಾಗೆ ನಡೆಯುವುದು ವೆಂಕಣ್ಣಯ್ಯ ಶಾಸ್ತ್ರಿ ಇವರಿಬ್ಬರಿಗೂ ಇಂತ ವೈಲಕ್ಷಣಗಳು ಅನೇಕ ಎಲ್ಲ ಬೇರೆ ಬೇರೆನೇ ಅವರು ನೋಡಿದರೆ ವೆಂಕಣ್ಣಯ್ಯ ನಯವಾಗಿ ಮೃದುವಾಗಿ ಮೆಲುಧನಿಯಲ್ಲಿ ರಸವತ್ತಾಗಿ ಮಾತನಾಡಿ ಕೆಲಸ ಮಾಡಿಸುತ್ತಿದ್ದರು ಶಾಸ್ತ್ರಿಗಳು ಊಟ ಉಪಚಾರಗಳಲ್ಲಿ ಮಧುರವೋ ಮಾತಿನಲ್ಲಿ ಎಷ್ಟು ಖಡಾಖಡಿ ಅವರಿಬ್ಬರು ಒಬ್ಬರಿಗೊಬ್ಬರು ಪರಿಪೂರಕರಾಗಿದ್ದರು ಯಾವ ವಿಷಯದಲ್ಲಿ ಇಬ್ಬರಿಗೂ ಸಮಾನೋದ್ದೇಶವಾದ ಸಾಹಿತ್ಯೋದ್ಯಮದ ವಿಷಯದಲ್ಲಿ ಮಾತ್ರ ನೋಡೋಕೆ ಇಬ್ಬರೂ ಬೇರೆ ಬೇರೆ ಸಾಹಿತ್ಯದ ವಿಷಯದಲ್ಲಿ ಮಾತ್ರ ಇಬ್ಬರು ಒಂದೇ ಮನಸ್ಸಿನವರಾಗಿದ್ದರು ಅಂತ ಇಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಆತ್ಮೀಯರಾಗಿದ್ದರು ಡಿ ವಿಜಿಗೆ ವೆಂಕಣ್ಣಯ್ಯನವರು ಅಂತ ವೆಂಕಣ್ಣಯ್ಯ ನಾನು ಬಹುವರ್ಷ ಒಂದೇ ಕುಟುಂಬದಂತೆ ಇದ್ದೆವು ಬೇಸಿಗೆ ರಜಾ ಕಾಲದಲ್ಲಿ ಅವರ ಮನೆಯವರು ತಮ್ಮ ಸ್ವಸ್ಥಳವಾದ ತಳುಕು ಮೊದಲಾದ ಪ್ರಶಸ್ತಿಗಳಿಗೆ ಹೋಗುತ್ತಿದ್ದರು ಆಗ ವೆಂಕಣ್ಣಯ್ಯ ನಮ್ಮ ಮನೆಯ ಜನದಲ್ಲಿ ಒಬ್ಬರಾಗಿರುತ್ತಿದ್ದರು ನಮ್ಮ ತಂದೆಗೆ ಅವರ ತುಂಬ ವಿಶ್ವಾಸ ಅದು ಯಾಕೆ ಮುಂದೆ ಹೇಳ್ತಾರೆ ನಮ್ಮ ತಂದಿಗೆ ವೆಂಕಣ್ಣಯ್ಯ ತುಂಬ ವಿಶ್ವಾಸ ನನ್ನ ತಾಯಿ ಆತನನ್ನು ಮನೆ ಮಕ್ಕಳಲ್ಲಿ ಒಬ್ಬನೆಂದು ಕಾಣುತ್ತಿದ್ದರು ಅಡಿಗೆ ಏನು ಮಾಡಬೇಕು ಫಲಹಾರಕ್ಕೆ ಏನು ಮಾಡಬೇಕು ಈ ಪರಠವಣಗಳಿಂದೆಲ್ಲ ನನ್ನ ತಾಯಿ ಕೇಳುವವರು ವೆಂಕಣ್ಣಯ್ಯನಿಗೆ ವೆಂಕಣ್ಣಯ್ಯ ಸಂಕೋಚವಿಲ್ಲದೆ ಹೇಳುವವರು ನನ್ನ ತಂದೆಗೆ ಇದೊಂದು ವಿನೋದ ಅವರು ಭೋಜನ ಪ್ರಿಯರಾದ್ದರಿಂದ ಒಳ್ಳೆ ರೆಕಮೆಂಡೇಶನ್ ಬಂದರೆ ಯಾಕೆ ಬೇಡ ಅವರು ಹೇಳುವರು ವೆಂಕಣ್ಣಯ್ಯನವರ ಅತಿಥಿತನ ನಮ್ಮ ಮನೆಗೆಲ್ಲ ಸಂತೋಷವಾಗಿತ್ತು ವೆಂಕಣ್ಣಯ್ಯನವರಿಗೆ ಅವರೇ ಕಾಯ ಕಾಲದಲ್ಲಿ ಆ ಪದಾರ್ಥದ ನಾನಾ ತರತೀಪುಗಳಲ್ಲಿ ಸಂತೋಷ ಎಷ್ಟು ವೆರೈಟಿ ಮಾಡೋದು ಸಂತೋಷ ಅವರಿಗೆ ನನಗೆ ಒಂದು ಸಾರಿ ಸಂಜೆ ಹೊಟ್ಟೆ ನೋವು ಬರುತ್ತಿತ್ತು ಅದಕ್ಕೆ ಔಷಧಿ ಕೊಟ್ಟವರು ಹೇಳಿದೀನಿ ಯಾರು ಅಂತ ಗುಂಡಣ್ಣವರು ಅದಕ್ಕೆ ವೆಂಕಣ್ಣನವರು ಪದೇ ಪದೇ ಹೇಳುತ್ತಿದ್ದ ಸೊಗಸಾದ ಔಷಧ ಯಾವುದಪ್ಪ ಅಂದ್ರೆ ಸೊಗಸಾದ ಬದನೆಕಾಯಿ ಹುಡಿ ಬೇಳೆ ದಂಡಿ ಆಗಿರ್ಬೇಕು ಕೈ ತುಂಬ ತುಪ್ಪ ಬೀಳಬೇಕು ಹೊಟ್ಟೆ ನೋವಿಗೆ ಔಷಧ ಇದು ಆದ್ರೆ ಒಂದ್ ದಿವಸ ಊಟ ಮಾಡಿ ನೋಡ್ರಲ್ಲ ಅನ್ನೋರು ಅಜೀರ್ಣಕ್ಕೆ ಬೇಳೆ ಹೊಡಿ ರಾಮಬಾಣವಂತೆ ಅವ್ರ ಪ್ರಕಾರ ಅವರು ದೇಹ ಹೇಗಿತ್ತು ವೇಷಭೂಷಣ ಹೇಗಿತ್ತು ಹೇಳುತ್ತಾ ಇನ್ನೊಂದು ಮಾತು ಹೇಳ್ತಾರೆ ಸ್ವಂತ ಇದು ಹೇಳ್ತಾರೆ ವಿಷಯ ಸ್ವಂತ ಅತ್ಯಂತ ಹೃದಯದಿಂದ ಹೇಳುವಂತಹ ಮಾತು ವಿಷಯ ಸ್ವಂತ ಮಾತು ಜಲ್ಪಿತ ಇದು ನನ್ನ ಗತಿ ವೆಂಕಣ್ಣಯ್ಯನ ಪ್ರಸ್ತಾವದಲ್ಲಿ ಆತನ ನೆನಪು ಬಂದಾಗ ಮನಸ್ಸು ಅಸ್ತವ್ಯಸ್ತವಾಗುತ್ತದೆ ಎಲ್ಲಿ ಮೊದಲು ಮಾಡಲಿ ಎಲ್ಲಿ ಕೊನೆ ಯಾವುದು ಅನುಕ್ರಮ ಯಾವುದು ಹೇಳಬೇಕಾದದ್ದು ಯಾವುದು ತಕ್ಕದ್ದಲ್ಲ ಈ ವಿವೇಕ ತಪ್ಪಿ ಹೋಗುತ್ತದೆ ಇಷ್ಟು ಪಾತ್ರಗಳನ್ನು ಬರೆದಂತಹ ಡಿವಿಜಿ ಹೇಳೋದು ಇದು ವೆಂಕಣ್ಣನ ಬಗ್ಗೆ ಬಂದಾಗ ಮಾತ್ರ ನಾನು ಗೊತ್ತಪ್ಪ ಹೋಗ್ತದೆ ನಾವಿಬ್ರು ಮನೋಜೀವನ ಬುದ್ಧಿ ಜೀವನಗಳಲ್ಲಿ ಅಷ್ಟು ಏಕವಾಗಿದ್ದವರು ಮುಂದೆ ಹೇಳ್ತಾರೆ ಎರಡು ಸಾಲು ಇಂಥ ಸರ್ಟಿಫಿಕೇಟ್ ಯಾರಿಗೆ ಸಿಕ್ಕರೂ ಸಾಕು ಅನಿಸುತ್ತೆ ಮನುಷ್ಯ ಜೀವನದಲ್ಲಿ ಎಷ್ಟೋ ಸ್ನೇಹಗಳು ಶರ್ಟು ಕೋಟಿನಂತೆ ಹೊರವಸ್ತುಗಳಾಗಿ ಮೈಗೆ ಅಂಟಿಕೊಂಡಿರುತ್ತವೆ ಮಾತು ನೋಡಿ ಎಷ್ಟೋ ಸ್ನೇಹಗಳು ಕೋಟು ಶರ್ಟ್ಗಳಂತೆ ಹೊರವಸ್ತುಗಳಾಗಿ ಮೈಗೆ ಅಂಟಿಕೊಂಡಿರುತ್ತವೆ ಒಂದೋ ಎರಡು ಸ್ನೇಹಿಗಳು ಮಾತ್ರ ಮೈಯ ಚರ್ಮವಾಗಿ ಮಾಂಸ ಮೂಳೆಗಳಾಗಿ ಜೀವನದ ಆಶ್ರಯ ವಸ್ತುಗಳಾಗುತ್ತವೆ ವೆಂಕಣ್ಣಯ್ಯ ಹಾಗೆ ನನ್ನ ಜೀವದ ಅಂತರ್ದ್ರವ್ಯವಾದರು ಇದಕ್ಕಿಂತ ಸರ್ಟಿಫಿಕೇಟ್ ಬೇಕೆ ವೆಂಕಣ್ಣಯ್ಯ ಹಾಗೆ ನನ್ನ ಜೀವನದ ಅಂತರ್ದ್ರವ್ಯವಾದರು ಹೊರಗಣ ಪದಾರ್ಥವಲ್ಲ ವೆಂಕಣ್ಣಯ್ಯನವರ ಜನ್ಮಸ್ಥಳ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಬಳಿಯ ತಳುಕು ಗ್ರಾಮ ಅವರ ಮುಲುಕನಾಡನವರು ಮನೆ ಮಾತು ತೆಲುಗು ಕನ್ನಡ ಬೆರೆತ ತೆಲುಗು ವೆಂಕಣ್ಣವರ ತಂದೆ ಸುಬ್ಬಣ್ಣನವರು ಆ ಪ್ರಾಂತದಲ್ಲಿ ಹೆಸರುವಾಸಿಯಾಗಿದ್ದವರು ತಮ್ಮ ಸುತ್ತಮುತ್ತಲಿನ ಹಳ್ಳಿಗಳ ಹಳ್ಳಿಗಳ ಜನರ ವಿನೋದಕ್ಕಾಗಿ ನಾಟಕ ಲಾವಣಿಗಳನ್ನು ಕಟ್ಟಿಕೊಡುತ್ತಿದ್ದರು ವೆಂಕಣ್ಣನವರ ತಾಯಿ ಭಾರತವನ್ನು ಸುಶ್ರಾವ್ಯವಾಗಿ ಓದುತ್ತಿದ್ದರು ಇದು ಯಾಕೆ ಹೇಳ್ತಾರೆ ಅಂದರೆ ಇಂಥ ರಸಿಕ ಜನರ ವಾತಾವರಣದಲ್ಲಿ ಹುಟ್ಟಿ ಬೆಳೆದವರು ವೆಂಕಣ್ಣಯ್ಯ ಬಾಲ್ಯ ಎಷ್ಟು ಪ್ರಭಾವ ಮಾಡುತ್ತೆ ಯು ಕಾನ್ ಎಸ್ಕೇಪ್ ಯುವರ್ ಚೈಲ್ಡ್ಹುಡ್ ಯಾವ ವಾತಾವರಣದಲ್ಲಿ ನಾವು ಅದು ನಮ್ಮ ಜೀವನ ರೂಪಿಸುತ್ತದೆ ಅಂತ ವೆಂಕಣ್ಣಯ್ಯ ಜೀವನದಲ್ಲಿ ಕಷ್ಟಪಟ್ಟಿದ್ದವರು ಬಡತನದ ಕೊರಗು ಕಾರ್ಪಣ್ಯಗಳನ್ನು ಕಂಡಿದ್ದವರು ಆದ್ದರಿಂದ ಸಹನೆ ಉಳ್ಳವರು ಕಟುಮಾತನ್ನಾಡಲು ಅವರಿಗೆ ಮನಸ್ಸು ಬಾರದು ಮನಸ್ಸಿಗೆ ಯಾರಿಗೂ ಮಾತಾಡಿಲ್ಲ ಅವರು ಒಂದು ದಿನ ಒಂಬತ್ತು ಗಂಟೆಯ ಸಮಯದಲ್ಲಿ ವೆಂಕಣ್ಣಯ್ಯ ನಾನು ಬೆಂಗಳೂರಿನ ಕೃಷ್ಣರಾಜೇಂದ್ರ ರಸ್ತೆಯಲ್ಲಿ ದೊಡ್ಡಪೇಟೆ ಕಡೆ ನಡೆದು ಹೋಗುತ್ತಿದ್ದೆವು ವಾಣಿ ವಿಲಾಸ್ ವಿದ್ಯಾಶಾಲೆ ಹತ್ತಿರ ಬರುವಾಗೆ ನಮ್ಮ ಬಲಗಡೆಯ ಒಂದು ಓಣಿಯಿಂದ ಯಾರೋ ಒಬ್ಬರು ಓಡಿ ಬಂದು ವೆಂಕಣ್ಣಯ್ಯನ ಮುಂದೆ ಕೈ ಚಾಚಿ ನಿಂತುಕೊಂಡ ಆತನ ಕೋಟು ಪಂಚೆಗಳು ಹರಕಲಾಗಿ ಕೊಳೆಕೊಳೆಯಾಗಿದ್ದವು ಆತನ ಕಣ್ಣು ಗುಡ್ಡುಗಳು ಮುನ್ನುಗ್ಗಿ ಬರುವಂತೆ ಇತ್ತು ಹಲ್ಲೊಬ್ಬು ವೆಂಕಣ್ಣಯ್ಯ ತನ್ನ ಜೇಬುಗಳನ್ನೆಲ್ಲ ಹುಡುಕಿ ನೋಡಿದರು ಶರ್ಟಿನ ಜೇಬುಗಳಲ್ಲಿಯೂ ಬೇರೆಯಲ್ಲಿಯೂ ಏನೂ ಇರಲಿಲ್ಲ ನನ್ನನ್ನು ಕೇಳಿದರು ನನ್ನ ಜೇಬಿನಲ್ಲಿ ಒಂದು ದಮ್ಮಡಿ ಕೂಡ ಇರಲಿಲ್ಲ ವೆಂಕಣ್ಣಯ್ಯ ಏನು ಇಲ್ವಲ್ಲ ಈಗ ನರಸಿಂಹರ್ತಿ ಎಂದ್ರು ಅವನಿಸಿದ ನರಸಿಂಹ್ಮೂರ್ತಿ ನರಸಿಂಹರ್ತಿ ಪರವಾಗಿಲ್ಲ ಬಿಡಿ ಸರ್ ಅಭ್ಯಾಸಕ್ಕೋಸ್ಕರ ಕೇಳಿದೆ ಅಂತ ಹೇಳಿದ ನಾವಿಬ್ಬರು ನಮ್ಮ ದಾರಿ ಹಿಡಿದು ಹತ್ತು ಹದಿನೈದು ಅಡಿ ಮುಂದೆ ಹೋದೆವು ಆಗ ಗುರುತಾದವರೊಬ್ಬರು ಎದುರಿಗೆ ಬಂದ್ರು ವೆಂಕಣ್ಣಯ್ಯ ಅವರನ್ನು ಕೇಳಿ ಅರ್ಧ ಹಣೆ ಸಾಲ ತೆಗೆದುಕೊಂಡು ಮೇಲೆ ಹೇಳಿದ ಮನುಷ್ಯ ಇದ್ದ ಕಡೆಗೆ ತಿರುಗಿ ಹೋಗಿ ಆತನು ಕರೆದು ಹೇಳಿದ್ರು ಮೂರ್ತಿ ತಗೋ ಸಾಲ ತಗೊಂಡು ಬಂದು ಕೊಟ್ಟದ್ದು ಇದಕ್ಕೆ ಸರ್ ಶ್ರಮ ದಿನಾಲೂ ಕೊಡುತ್ತೀರಿ ಒಂದು ದಿನ ಇಲ್ಲದಿದ್ರೆ ಏನಂತೆ ಅಂದಂತೆ ಅದಕ್ಕು ಉತ್ತರ ಕೊಟ್ಟರು ವೆಂಕಣ್ಣಯ್ಯನವರು ನನಗೂ ಅಭ್ಯಾಸ ತಪ್ಪಬಾರದು ಹೌದಲ್ಲೋ ನನಗೂ ಅಭ್ಯಾಸ ತಪ್ಪಬಾರದು ಹೌದಲ್ಲೋ ಇದು ವೆಂಕಣ್ಣಯ್ಯನ ಸ್ವಭಾವಕ್ಕೆ ಬೀಗದ ಕೈ ಕನಿಕರಿಸುವುದು ಕೊಡುವದು ಕೊಟ್ಟದ್ದನ್ನು ಲೆಕ್ಕ ಬಿಡದೆ ಮರೆಯುವುದು ವೆಂಕಣ್ಣಯ್ಯನ ಲಕ್ಷಣ ಮೂರ್ ಹಂತ ಇದೆ ನೋಡಿ ಕನಿಕರಿಸುವುದು ನಾ ಬಹಳ ಜನ ಮಾಡ್ತೇವೆ ಅಯ್ಯೋ ಪಾಪ ಅನ್ಕೊಂಡು ಹೋಗ್ತೇವೆ ಕಣಿಕರಿಸಿ ಅಷ್ಟೇ ನಿಂತ್ಕೋತೀವಿ ಕೊಡುವುದು ಎರಡನೇ ಭಾಗ ಕೊಟ್ಟದ್ದನ್ನು ಲೆಕ್ಕ ಬಿಡದೆ ಮರೆಯುವುದು ಇದು ವೆಂಕಣ್ಣಯ್ಯನ ಸ್ವಭಾವ ನನ್ನ ಸೋಲು ಒಂದು ಬರೀತಾರೆ ವೆಂಕಣ್ಣನ ಸೋಲಿಸಿದ್ದಾರೆ ಎಷ್ಟು ಕಡೆಗೆ ಅಂತ ಎಷ್ಟೋ ವಿಷಯಗಳನ್ನು ವೆಂಕಟಯ್ಯನನ್ನು ಸೋಲಿಸಿದ್ದಾರೆ ಪಾಂಡಿತ್ಯ ಪ್ರಾಜ್ಞತೆ ಆತ್ಮ ಪರಿಶುದ್ಧಿ ಪರಿಶುದ್ದಿ ಉದಾತ್ತ ಭಾವ ಇಂಥ ವಿಷಯಗಳು ನಾನು ಅವರಿಗೆ ಸೋತಿದ್ದೇನೆ ನಾನು ಸೋಲು ತಿಂದಿರುವ ಒಂದು ಸಂದರ್ಭ ಸಾರ್ವಜನಿಕ ಜೀವನಕ್ಕೆ ಸಂಬಂಧ ಆದ ಕಾರಣ ಅದನ್ನು ಇಲ್ಲಿ ಬರೆಯುತ್ತಿದ್ದೇನೆ ಅದು ಯುಕ್ತವಾಗಿದೆ ಅದೇನು ಅಂದರೆ ಸಾಹಿತ್ಯ ಪರಿಷತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಡಿ ಬಂದರು ಬಂದ ತಕ್ಷಣ ಉತ್ಸಾಹ ಬದಲಾಯಿಸ್ಬಿಡ್ಬೇಕು ಅಂತೇಳಿ ಒಂದು ಕರಡು ಮಾಡಿದ್ರಂತೆ ಇನ್ನು ಮೇಲೆ ಸಭೆಗಳು ಹೇಗ್ ನಡೀಬೇಕು ಕರೆಕ್ಟ್ ಆಗಿ ಅಜೆಂಡಾ ಇರಬೇಕು ಎಲ್ಲರೂ ಮಾತಾಡೋಕ್ಕೆ ಇಷ್ಟಿಷ್ಟು ಟೈಮ್ ಕೊಡಬೇಕು ಸುಮ್ಮನೆ ಮಾತಾಡ್ತಾ ಇದ್ರೆ ಪ್ರಯೋಜನ ಇಲ್ಲ ಇಷ್ಟೇ ನಿಮಿಷ ಅಂತ ಕೊಡಬೇಕು ನಿರ್ದಿಷ್ಟವಾಗಿ ಆಗಬೇಕು ಕ್ಲಪ್ತವಾಗಿರಬೇಕು ಎಲ್ಲ ಹೇಳಿದ್ರಂತೆ ಗೊತ್ತು ಗುರಿ ಇಲ್ಲದೆ ಹೋದರೆ ಸರಿ ಆಗೋದಿಲ್ಲ ಅಂತೆಲ್ಲ ಮಾಡಿ ಚೆನ್ನಾಗಿ ಭಾಷಣ ಮಾಡಿದ್ರಂತೆ ಅದಕ್ಕೆ ಹೇಳ್ತಾರೆ ಪರಿಷತ್ತಿನ ಕಾರ್ಯ ಸಮಿತಿ ಉತ್ಸಾಹದಿಂದ ಅನುಮೋದಿಸಿತು ಹಾಗೆ ಅನುಮೋದಿಸಿ ಚಪ್ಪಾಳೆ ತಟ್ಟಿದವರಲ್ಲಿ ವೆಂಕಣ್ಣಯ್ಯ ಮೊದಲನೇದವರು ಒಳ್ಳೇದು ಕರೆಕ್ಟ್ ಅಪ್ಪ ಇದು ಚಪ್ಪಾಳೆ ತಟ್ಟಿದ್ರಂತೆ ಅವರು ನಗು ನಗುತ್ತಾ ತಥಾಸ್ತು ಎಂದು ಹೇಳಿ ಕೂಡಲೇ ಅನ್ಯತಾಭಾವತಿ ಎಂದರು ಹಿಂಗಾಗೋದಿಲ್ಲ ವಿರುದ್ಧವೇ ಆಗ್ತದೆ ಅಂತ ಹೇಳಿದರು ಚಪ್ಪಾಳೆ ತಟ್ಟಿ ಒಳ್ಳೆಯದು ಅಂದವರು ಹಿಂಗಾಗೋದಿಲ್ಲ ಇನ್ನು ಬೇರೆ ಆಗ್ತದೆ ಅಂತಂದ್ರೆ ನಾವೆಲ್ಲ ಅವ್ರ ಕಡೆ ದಿಟ್ಟಿಸಿ ನೋಡಿದೆವು ಅವ್ರ ನಗುತ್ತಾ ನೀವು ಹೇಳುವುದಿಲ್ಲ ಸರಿಯಪ್ಪ ಆದರೆ ಅದೊಂದೂ ನಡೆಯೋದಿಲ್ಲ ಎಂದು ಹೇಳಿಬಿಟ್ರು ಏಕೆ ಹಾಗೆ ಅವ್ರು ನಾನು ಕೇಳಿದೆ ಏಕೆಂದ್ರೆ ನಮ್ಮ ಜನ ಸ್ವಭಾವ ಅಂತಹದ್ದು ಅವರು ಒಂದು ನಿಯಮ ನಡೆಸಿಕೊಡೋದಿಲ್ಲ ವೆಂಕಣ್ಣ ಹೇಳಿದ್ದು ನೀವು ಎಂಟೂವರೆಗೆ ಸಭೆಯನ್ನು ತೀರಿ ಒಂಬತ್ತರವರೆಗೂ ಜನ ಬರೋದಿಲ್ಲ ಒಂಬತ್ತಕ್ಕೆ ಸಭೆಯನ್ನೇ ಹತ್ತು ಗಂಟೆಯವರೆಗೂ ತಲೆ ಹಾಕುವುದಿಲ್ಲ ನೀವು ಭಾಷಣಕ್ಕೆ ಹದಿನೈದು ನಿಮಿಷ ಗೊತ್ತು ಮಾಡಿರುತ್ತೀರಿ ಇಪ್ಪತ್ತೈದು ನಿಮಿಷವಾದರೂ ಭಾಷಣಕರ್ತರು ವಿಷಯಕ್ಕೆ ಬಂದಿರುವುದಿಲ್ಲ ಪೀಠಿಕೆಯಲ್ಲೇ ಇರುತ್ತಾರೆ ನೀವು ಅವರನ್ನೇನು ಮಾಡುತ್ತೀರಿ ನಿಲ್ಲಿಸಿದ್ರೆ ಅವರಿಗೆ ಕೋಪ ನಾವು ಕೋಪ ಮಾಡಿಕೊಂಡು ನೀವು ಭಾಷಣಕಾರಿಗೆ ಅಪಮಾನ ಮಾಡಿದಿರಿ ಎನ್ನುತ್ತೇವೆ ಕಾಫಿಗೆ ಕೂಡ ನಿಮ್ಮ ನಿಯಮ ನಡೆಯದಂತೆ ನೋಡಿಕೊಳ್ಳುತ್ತೇವೆ ನೀವು ಮೂರು ಗಂಟೆಗೆಂದರೆ ನಾವು ಎರಡೂವರೆಗೆ ಬಂದು ಸೇರಿ ದುಬಾ ಮಾಡಿ ಕುಡಿದು ಚೆಲ್ಲಾಡಿ ಮೂರು ಗಂಟೆಗೆ ಬಂದವರಿಗೆ ಖಾಲಿ ಪಾತ್ರೆ ಬಿಟ್ಟಿರುತ್ತೇವೆ ಅಥವಾ ನಾವೇ ನಾಲ್ಕಕ್ಕೆ ಬಂದು ಕಾಫಿ ತನ್ನ ಗಾಯತಂದು ಬಬ್ಬೆ ಇಡುತ್ತೇವೆ ನಮ್ಮ ನಿಯಮ ಶಿಸ್ತುಗಳು ನಮ್ಮ ಸ್ವಭಾವಕ್ಕೆ ಒಗ್ಗುವುದಿಲ್ಲ ದೇವರು ಅಂತ ವೆಂಕಣ್ಣ ಹೇಳಿದ್ರಂತೆ ಈ ನಿರುತ್ಸಾಹದ ಮಾತುಗಳನ್ನು ಆಡುವಾಗ ವಾಕ್ಯಗಳನ್ನು ಛಂದೋಬದ್ಧ ಮಾಡಿ ರಾಗರಾಗಗಳಲ್ಲಿ ಹಾಡಿದರು ಕಡೆಗೆ ಇದೆಲ್ಲ ಅಚ್ಚಾಗಿರಲಿ ನೀವೇನು ಭಾಷಣ ಮಾಡಿದಿರಲ್ಲ ಅದು ಹಚ್ಚಾಗಿರಲಿ ಅದು ಅಂತ ಹೇಳಿದ್ರಂತೆ ಡಿ ಭಾಷಣ ಮಾಡಿದ್ರಲ್ಲ ಹಿಂಗಿರಬೇಕು ಅಂತ ಅಚ್ಚಾಗಿರ್ಲಿ ನಿಮ್ಮ ಉದ್ದೇಶ ಏನೆಂಬುದು ತಿಳಿಯುತ್ತದೆ ನೋಡುವವರಿಗೆ ನಮ್ಮ ಜನಕ್ಕೆ ಒಂದು ಕಟ್ಟಿಲ್ಲ ಒಂದು ಶಿಸ್ತಿಲ್ಲ ದೊಂಬಿ ಎಬ್ಬಿಸುವುದೇ ನಮ್ಮ ಸಭೆಯ ಕೆಲಸ ನೋಡಿ ನೋಡಿರಲಿಲ್ಲ ಎಂದು ಹೇಳಿದ್ರಂತೆ ಡಿವಿಜಿ ಬಂದು ಬರೀತಾರೆ ಅಂದಿನಿಂದ ಈಚೆಗೆ ನನಗಾಗಿರುವ ಅನುಭವಗಳು ವೆಂಕಣ್ಣನಯ್ಯರವರ ವಾದವನ್ನು ಎತ್ತಿ ಹಿಡಿಯುತ್ತವೆ ಸಭಿಕರು ಒಂದು ಕ್ರಮದಲ್ಲಿ ಒಂದು ಸಾಲನೆ ಕುಳಿತುಕೊಳ್ಳುವಂತೆ ಹೇಳಲಾಗುತ್ತದೆ ಬಂದ ಜನ ಬಾಗಿಲ ಹತ್ತರಲ್ಲೇ ಒಬ್ಬರನ್ನೊಬ್ಬರು ಒತ್ತಿಕೊಂಡು ಮಿಕ್ಕ ಭಾಗವನ್ನು ಖಾಲಿ ಬಿಟ್ಟಿರುತ್ತಾರೆ ವಿಶಾಲವಾಗಿ ಕೂಡಿರೆಂದರೆ ಪರವಾಗಿಲ್ಲ ಇಲ್ಲೇ ಇರುತ್ತೇವೆ ಎನ್ನುತ್ತಾರೆ ಅವರ ಅಭಿಪ್ರಾಯದಲ್ಲಿ ಇದು ವಿನಯ ಅದರಿಂದ ಇತರಿಗೆ ಆಗುವುದು ತೊಂದರೆ ಹೀಗೆ ಎಲ್ಲಿಯೂ ಯಾವ ಶಿಸ್ತು ನಡೆಯುವುದು ನಮ್ಮ ದೇಶದಲ್ಲಿ ಏಕೋ ಕಷ್ಟವಾಗಿದೆ ನಾನು ಸೋತವನಾಗಿದ್ದೇನೆ ವೆಂಕಣ್ಣಯ್ಯನ ದೊಂಬಿ ಜಯಘೋಷವೇ ಕಾರ್ಯಕ್ಕೆ ಬರುತ್ತಿದೆ ವೆಂಕಣ್ಣಯ್ಯರು ತಕರಾರು ಅಣಕಗಳು ಹಾಸ್ಯ ಬಹಳ ಇರ್ತಿತ್ತು ವೆಂಕಣ್ಣನಗೂ ತುಂಬಾ ತಕರಾರದ ಮಾತ್ರ ಎಷ್ಟೋ ನಡೆದಿದೆ ಒಂದು ಸಾರಿ ಕನ್ನಡ ರಾಷ್ಟ್ರಗೀತೆಯ ವಿಷಯ ಪೂಜ್ಯರಾದ ಶಾಂತ ಕವಿಗಳ ರಕ್ಷಿಸುವ ಕರ್ನಾಟಕ ದೇವಿ ಎಂಬುದನ್ನು ಅಣಕಿಸಿದೆವು ಅದು ಹ್ಯಾ ಮಾಡಿದ್ರು ಅಂತ ರಕ್ಷಿಸು ಕರ್ನಾಟಕ ದೇವಿ ಬಹಳ ಪ್ರಖ್ಯಾತವಾದಂತಹ ಹಾಡಲ್ವಾ ಅದನ್ನು ಇವ್ರು ಹೇಗೆ ಹಾಡಿದ್ರು ಅಂದ್ರೆ ಭಕ್ಷಿಸು ಕರ್ನಾಟಕ ದೇವಿ ನೀ ಭಕ್ಷಿಸು ಕರ್ನಾಟಕ ದೇವಿ ಮುಗ್ಗಲು ರಾಗಿಯ ಮುದ್ದೆಗಳನ್ನ ಕಗ್ಗಲ್ಲಂತಹ ಭಕ್ಕರೆಗಳನ್ನ ಅಗ್ಗದ ಸೊಪ್ಪಿನ ಪಲ್ಯಗಳನ್ನ ಸಿಗ್ಗಿಲೆದೆ ಅರ್ಪಿಸುತ್ತಿಹೆವು ಒಂದು ಸಾರಿ ಸ್ನೇಹಿತರ ಮಲ್ಲಮ್ಮ ಮಲ್ಲಮ್ಮ ಎಂಬುದನ್ನು ಅಣಕಿಸ ಹೋಗಿ ನಾನು ವೆಂಕಣ್ಣ ವೆಂಕಣ್ಣ ಬಂಕೆ ಮೂಗಿನ ವೆಂಕಣ್ಣ ಒಂದು ಅಸ್ಯ ಕೊಡ್ತಿದ್ರಲ್ಲ ಅವರು ಅದಕ್ಕೆ ಬಂಕೆ ಮೂಗಿನ ವೆಂಕಣ್ಣ ಅಂತ ಹೇಳಿದ್ರಂತೆ ಅದಕ್ಕೆ ಅವರು ತಕ್ಷಣ ಪ್ರತ್ಯುತ್ತರ ಕೊಟ್ಟರು ಗುಂಡಣ್ಣ ಗುಂಡಣ್ಣ ಹುಣ್ಣಿನ ಗುಂಡಣ್ಣ ಅಂತ ಹಿಂದಿನ ಪದ ತೆಗೆದಿದ್ದೀನಿ ಗುಂಡಣ್ಣ ಅಂತ ಹೇಳಿದ್ರು ಯಾಕಂದ್ರೆ ಮೂಲ ಬಾಧಿಯಿಂದ ನರಳುತ್ತಿದ್ದೆ ನಾನು ಆಗ ಅಂತ ಇನ್ನೊಂದು ಸಾರಿ ಸ್ವಂತ ಪದ್ಯ ರಚನೆ ತೆಲುಗಿನಲ್ಲಿ ಅಕ್ಷರ ಚಿತ್ರಕವಿತದ ಚಟ ಹೆಚ್ಚು ನೀರೋಷ್ಟುಮುಲು ನಿರ್ದಂತ್ಯಮುಲು ಸರ್ವಲಘು ಇದು ನಾವು ಹಿಯಾಳಿಸ ಹೊರಟೆವು ಅನುನಾಸಿಕ ಬಿಟ್ಟು ನಸ್ಯದ ಮೇಲೆ ಪದ್ಯ ಮಾಡಿರೆಂದೆ ನಾನು ಮೂಗಿನಿಂದ ಬರುವಂತಹ ಶಬ್ದ ಯಾವುದು ಉಪಯೋಗಿಸ್ದೇನೆ ಒಂದು ಪದ್ಯ ಮಾಡಿ ನಶ್ಚಿದ ಮೇಲೆ ಅಂತ ವೆಂಕಣ್ಣನ ಕೇಳಿದ್ರಂತೆ ಡಿ ವಿಜಿ ಅದು ವೆಂಕಣ್ಣಯ್ಯನ ಉತ್ತರ ಹೇಗಿತ್ತು ಅಂದ್ರೆ ದೆಗಡಿಯು ಬಲವಾಗಿದ್ದರೆ ಹೊಗೆಯಲೆ ದೂಡದ್ದು ಬೂಗಿಗೇರಿಸು ಅಂತ ಮೂವನ್ನಂಗಿಲ್ಲ ಬೂಗಿಗೇರಿಸು ಅಂತ ಹೇಳಿದ್ರಂತೆ ಈ ನಗುವಿನಲ್ಲಿ ನಾನು ಕಳೆದ ಕಾಲವನ್ನು ಒಟ್ಟುಗೂಡಿಸಿದರೆ ವರ್ಷ ಕಟ್ಟಲೇ ಆದೀತು ಇಂತ ಹೇಳಿಬಿಟ್ಟು ಒಂದು ಕೊನೆಗೆ ಬಂದದ್ ಮಾತಾನೆ ಹೇಳ್ತೇನೆ ಅಂತ ಸಂಬಂಧ ಅಂತ ಕೊನೆಯ ಭಾಗ ಬರೆದುದು ವೆಂಕಣ್ಣನವ್ರ ಬಗ್ಗೆ ನಿಜವಾಗಲೂ ಮನಸ್ಸನ್ನು ಮುಟ್ಟುವಂಥದ್ದು ನನಗನ್ಸುತ್ತೆ ಅದು ಕಣ್ಣೀರು ತಡ್ಕೊಳ್ಳೋದ ಕಷ್ಟ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಡಿ ಒಂದು ಪ್ರಾಚೀನ ವಾಕ್ಯ ಹೀಗಿದೆ ರಾಜದ್ವಾರೇ ಸ್ಮಶಾನೇ ಚ ಎಸ್ತಿಷ್ಠತಿಸಬಾಂಧವ ಅಂತ ಮನುಷ್ಯನಿಗೆ ಆಪತ್ತು ಬಂದಾಗ ಅವನನ್ನು ಸೆರೆಮನೆಗೆ ಕರೆದುಕೊಂಡು ಹೋಗುವ ಸಂದರ್ಭ ಬಂದಾಗ ಅವನ ವಿಯೋಗ ದುಃಖದಲ್ಲಿದ್ದಾಗ ಯಾರು ಕೈ ಬಿಡದೆ ಸಂತತವಾಗಿ ಪಕ್ಕದಲ್ಲಿರುತ್ತಾನೋ ಅವನೇ ನಿಜವಾದ ಬಂಧುವು ಅಂತ ಅರ್ಥ ವೆಂಕಣ್ಣಯ್ಯ ನನ್ನ ಪಾಲಿಗೆ ಹೀಗಿದ್ದರು ಅಂದರೆ ಎಲ್ಲ ಕಷ್ಟದಲ್ಲೂ ಜೊತೆಗಿದ್ದರು ಅವರು ಬರೆಯೋ ಮಾತಿದೆಯಲ್ಲ ನನ್ನ ಮನೆಯ ದೀಪ ಆರಿ ಹೋದಾಗ ಪಕ್ಕದಲ್ಲಿ ನಿಂತಿದ್ದವರು ವೆಂಕಣ್ಣಯ್ಯ ಡಿ ವಿಜಿಯವರು ಶ್ರೀಮತಿಯವರು ತೀರ್ಕೊಂಡಾಗ ಬರೀತಾರೆ ಅವರು ನನ್ನ ಮನೆಯ ದೀಪ ಆರಿಹೋದಾಗ ಹೋದಾಗ ಪಕ್ಕದಲ್ಲಿ ನಿಂತಿದ್ದವರು ವೆಂಕಣ್ಣಯ್ಯ ಅಂದಿಗೆ ಹದಿನೈದು ದಿವಸದ ಹಿಂದಿನಿಂದ ಅವರು ಕಾಲೇಜು ಹೊತ್ತು ಹೊರತು ಯಾವಾಗಲೂ ಎಡಬಿಡದೆ ನನ್ನ ಪಕ್ಕದಲ್ಲಿ ಇರುತ್ತಿದ್ದರು ಅಂದು ರಾತ್ರಿ ನನ್ನ ಪರವಾಗಿ ಸ್ಮಶಾನಕ್ಕೆ ಹೋಗಿದ್ದವರು ನನ್ನ ತಂದೆಯ ಸ್ನೇಹಿತರು ನಮ್ಮ ಪುರೋಹಿತರಾದ ರಾಮಶಾಸ್ತ್ರಿಗಳು ಒಬ್ಬರು ಬೆಳ್ಳಾವೇ ನ ವೆಂಕಟನಾರಾಯಣಪ್ಪನವರಿಬ್ಬರು ವೆಂಕಣ್ಣಯ್ಯ ಮತ್ತು ಅಂಗಡಿ ಕೃಷ್ಣಪ್ಪ ನನ್ನ ಬಂಧುಗಳು ಯಾರೂ ಅಲ್ಲಿಗೆ ಹೋಗಲು ಅನುಕೂಲಿಸಲಿಲ್ಲ ಈ ನಾಲ್ವರು ಹೋಗಿ ಆಗಬೇಕಾಗಿದ್ದದನ್ನ ಮಾಡಿಸಿ ಹಿಂದಿರುಗುವ ವೇಳೆಗೆ ರಾತ್ರಿ ಹನ್ನೆರಡು ಗಂಟೆಯ ಮೇಲಾಗಿತ್ತು ರಾಮಶಾಸ್ತ್ರಿಗಳು ಹೇಳಿದರು ಈಕೆ ಹುಟ್ಟಿದ ದಿನದಿಂದ ಸಣ್ಣ ಮಗುವಾಗಿದ್ದವರೆಗೂ ಈಕೆಯನ್ನು ಕೈಯಿಂದ ಎತ್ತಿ ಆಡಿಸಿ ಸಂತೋಷ ಪಟ್ಟಿದ್ದೇನೆ. ಆಮೇಲೆ ನಾನೇ ಪುರೋಹಿತನಾಗಿ ಮದುವೆ ಮಾಡಿಸಿ ಸಂತೋಷಪಟ್ಟಿದ್ದೇನೆ ಆಮೇಲೆ ಆಕೆ ಹೆತ್ತಾಗ ಜಾತಕರ್ಮಾದಿಗಳನ್ನು ಮಾಡಿಸಿ ಸಂತೋಷಪಟ್ಟಿದ್ದೇನೆ ಈಗ ಅದೇ ಕೈಯಿಂದ ಕಥೆಯನ್ನು ಮುಗಿಸಿದ್ದು ಎಂದು ಗೋಳಿಟ್ಟರು ರಾಮಾಶ ರಾಮಶಾಸ್ತ್ರಗಳು ಅಲ್ಲಿದ್ದ ಒಬ್ಬರು ಲೋಕದಲ್ಲಿ ಇಂಥದ್ದು ಅಪರೂಪವಲ್ಲ ಎಷ್ಟೋ ನಡೆದಿದೆ ಎಂದರು ವೆಂಕಟನಾರಾಯಣಪ್ಪನವರಿಗೆ ದೈವದ ಮೇಲೆ ಮುನಿಸು ಮುನಿದುಕೊಂಡೇ ಇದು ಯಾಕೆ ಹೀಗಾಗಬೇಕು ಎಂದು ಪ್ರಲಾಪಿಸಿದರು ರು ವೆಂಕಣ್ಣವರ ಬಾಯಿಯಿಂದ ಒಂದು ಮಾತೂ ಹೊರಡಲಿಲ್ಲ ಆತ ಸ್ತಬ್ಧರಾಗಿ ಕುಳಿತಿದ್ದರು ನಾಲ್ಕೈದು ತಿಂಗಳು ಕಡೆಯಿತು ಒಂದು ಸಂಜೆ ಹನುಮಂತರಾಯನ ಗುಡ್ಡದ ಪಶ್ಚಿಮದ ಕಡೆಗಿರುವ ಒಂದು ಬಂಡೆಯ ಬಿರುಕಿನಲ್ಲಿ ಬೆಂಚಿನಂತಿದ್ದ ಕಡೆಗೆ ವೆಂಕಣ್ಣಯ್ಯ ನಾನು ಕುಳಿತು ಸೂರ್ಯಾಸ್ತಮಾನವನ್ನು ನೋಡುತ್ತಿದ್ದೆವು ಅಲ್ಲಿ ನಾವು ಎಷ್ಟೋ ಸಾರಿ ಹಾಗೆ ಕುಳಿತು ಯಾವ ಯಾವುದೋ ಕಾವ್ಯಗಳನ್ನು ಓದಿದ್ದೆವು ಆ ಸಂಜೆ ನಾನು ವೆಂಕಣ್ಣಯ್ಯನವರೊಂದು ಪ್ರಶ್ನೆ ಕೇಳಿದೆ ಹೃದಯವನ್ನು ಸ್ಮಶಾನ ಮಾಡಿ ರಾಗದ್ವೇಷಗಳ ಮೂಲವನ್ನು ಸುಟ್ಟು ಬೂದಿ ಮಾಡುವುದೇ ಅಥವಾ ಸುಟ್ಟು ಹೋದದ್ದನ್ನು ಕೆಟ್ಟು ಹೋದದ್ದನ್ನು ಕಿತ್ತು ಕಳೆದು ಅಲ್ಲಿ ಬೇರೆ ಸಸಿಗಳನ್ನು ನೆಡುವುದೇ ವಿರಕ್ತಿಯೇ ಸರಸ್ವತಿ ಯಾವುದು ಸರಿಯಾದ ದಾರಿ ಎಂದು ಕೇಳಿದೆ ವೆಂಕಣ್ಣಯ್ಯನವರಿಗೆ ಸಂದರ್ಭ ಗೊತ್ತಿದೆ ಏನಾಗಿದೆ ಅಂತ ವೆಂಕಣ್ಣಯ್ಯ ಕೊಂಚ ಹೊತ್ತು ಆಲೋಚನೆ ಮಾಡಿ ಮತ್ತೊಮ್ಮೆ ಈ ವಿಚಾರ ಮಾಡೋಣ ಎಂದರು ದಿನ ಕಳೆಯಿತು ಮೂರು ನಾಲ್ಕು ತಿಂಗಳಾಯಿತು ನಾನಪಟ್ಟ ದುಃಖವನ್ನೇ ವೆಂಕಣ್ಣಯ್ಯ ಆದ್ದರಿಂದ ನನ್ನ ಹಳೆಯ ಪ್ರಶ್ನೆಯನ್ನು ಮರಳಿ ಎತ್ತಲು ನನಗೆ ಮನಸ್ಸು ಬರಲಿಲ್ಲ ಕೆಲವು ವಾರ ಕಳೆದ ಮೇಲೆ ವೆಂಕಣ್ಣಯ್ಯ ಅದೇ ಪ್ರಶ್ನೆಯನ್ನು ನನಗೆ ಹಾಕಿದರು ಈ ವೇಳೆಗೆ ನಾನು ನನ್ನ ಮನಸ್ಸಿನ ನಿರ್ಧಾರಕ್ಕೆ ಬಂದಿದ್ದೆ ವೆಂಕಣ್ಣಯ್ಯನವರಿಗೆ ಹೇಳಿದೆ ಈ ಪ್ರಶ್ನೆಗೆ ಉತ್ತರವನ್ನು ಪ್ರತಿಯೊಬ್ಬನೂ ತನ್ನ ಮಟ್ಟಿಗೆ ತಾನು ತನ್ನೊಳಗೇ ಒಬ್ಬೊಬ್ಬರ ದೇಹ ಧರ್ಮ ಒಂದೊಂದು ಬಗೆಯ ಇರುತ್ತದೆ ಮನೋಧರ್ಮವೂ ಅಷ್ಟೇ ಸಂಸಾರ ಸಂದರ್ಭಗಳೂ ಅಷ್ಟೇ ಕರ್ತವ್ಯ ಪ್ರಕೃತಿಗಳೂ ಅಷ್ಟೇ ಈ ವಿಚಾರದಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ನಿರ್ಣಯ ಹೇಳುವುದು ಸಾಧ್ಯವಿಲ್ಲ ನೋಡಿ ನಾಲ್ಕು ತಿಂಗಳಲ್ಲಿ ವ್ಯತ್ಯಾಸ ಹೆಂಗಾಗುತ್ತೆ ಅವತ್ತು ಇಮೋಷ್ನಲಿ ಡಿಸ್ಟರ್ಬ್ ಆದಾಗ ಡಿ ವಿ ಜಿ ಕೇಳಿದ್ರು ಯಾವುದು ಸರಿ ವಿರಕ್ತಿಯೋ ಸರಸ್ವತಿಯೋ ಅಂತ ಕೇಳಿದ್ರು ಪ್ರಶ್ನೆ ಇವ್ರಿಗೆ ಆಘಾತ ಆಗಿ ಹೋಗಿದ್ರು ಇವರು ಮುಂದೆ ನಾಲ್ಕು ತಿಂಗಳಿಗೆ ಅವರೇ ಅದೇ ಪ್ರಶ್ನೆ ಇವ್ರಿಗೆ ಕೇಳ್ತಾರೆ ಯಾವ್ದು ಮಾಡಿದ್ರು ಸರಿ ಅಂತ ಡಿ ವಿ ಜಿಗೆ ಐದು ತಿಂಗಳೊಳಗೆ ತಿಂಗಳೊಳಗೆ ಮನಸ್ಸಿನ ಸ್ಥಿಮಿತಕ್ಕೆ ಬಂದಿದೆಯಲ್ಲ ಹೇಳ್ತಾರೆ ಯಾರಿಗೆ ಯಾರೂ ಹೇಳುವ ಸಾಧ್ಯ ಇಲ್ಲ ಅವ್ರನ್ನ ಅವರೇ ಕಂಡುಕೋಬೇಕು ಅವರ ಮನೋಧರ್ಮನೇ ಬೇರೆ ಪ್ರಕೃ ಬೇರೆ ವೆಂಕಣ್ಣಯ್ಯ ಬಹುಕಾಲ ಮೌನದಂದಿರುತ್ತಿದ್ದರು ಅವರು ವರ್ಗವಾಗಿ ಮೈಸೂರಿಗೆ ಹೋದ ಬಳಿಕ ಸಂಪರ್ಕ ಅವಕಾಶಗಳು ಕಡಿಮೆಯಾದವು ನಾನು ಅವರು ಕಲಿತಾಗಲೂ ನಮ್ಮಿಬ್ಬರ ನಡುವೆ ಏನೋ ಅಂತರ್ಪಟ ಇದ್ದಂತೆ ಇರುತ್ತಿತ್ತು ಇದು ನನ್ನ ಮನಸ್ಸಿಗೆ ಅನಿಸಿದ್ದು ಹಿಂದಿನಂತೆ ವಿಶ್ವಾಸಿಗಳಾಗಿ ಒಂದೇ ರೀತಿ ನಡವಳಿಕೆ ತೋರುತ್ತಿದ್ದರೂ ಮಾತಿನಲ್ಲಿ ಏನೋ ಸಂಕೋಚ ತೋರುತ್ತಿತ್ತು ಒಂದು ದಿನ ನಾನು ಇದನ್ನು ಪ್ರಸ್ತಾಪಿಸಿ ಅವರ ಮನೆಗೆ ಹೋದೆ ಪದ್ದತಿಯಂತೆ ತಿಂಡಿ ತೀರ್ಥ ಉಪಚಾರ ನಡೆಸಿದರು ನಂತರ ಅವರನ್ನು ಬೇಡಿಕೊಂಡೆ ನೀವು ಸಂಕೋಚಪಟ್ಟುಕೊಳ್ಳಬಾರದು ನಿಮ್ಮ ಸ್ವಭಾವ ಸಂತೋಷದ್ದು ಸ್ವಭಾವದಂತೆ ಇರಬೇಕು ನೀವು ಹಾಗಿದ್ದರೆ ಸಂತೋಷವಾಗುತ್ತದೆ ಇದಾದ ಮೇಲೆ ಅವರ ಹಿಂದಿನ ಮನೋಭಾವಕ್ಕೆ ಕ್ರಮೇಣ ಬರುತ್ತಿದ್ದರೆಂದು ನಾನು ಅಂದುಕೊಂಡಿದ್ದೆ ಆಮೇಲೆ ಅವರ ಬಾಳಿಗೆ ಹೆಚ್ಚು ದಿನವನ್ನು ದೈವ ಕೊಡಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಫೆಬ್ರವರಿ ಅವರು ತೀರಿಕೊಂಡರು ಅವರು ಸಂಸಾರದಲ್ಲಿ ಬಹುವಾಗಿ ಕ್ಲೇಶಪಟ್ಟಿದ್ದವರು ಅವರಿಗೆ ಕೈ ಸಂಬಳ ನಿಶ್ಚಿಂತೆಯ ಉದ್ಯೋಗ ಬಂದದ್ದು ಅವರು ಪ್ರೊಫೆಸರ್ ಆದ ಆ ವೇಳೆಗೆ ತಾಪತ್ರಗಳು ಹೆಚ್ಚಿಕೊಂಡಿದ್ದವು ನಮ್ಮ ದೇಶದಲ್ಲಿ ಸಾಮಾನ್ಯವಾದ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಯಾವನಾದರೂ ಒಬ್ಬ ತಲೆ ಎತ್ತಿದನೆಂದರೆ ಅವನನ್ನು ಹದಕ್ಕೆ ತರಲು ನಾಲ್ಕು ಮಂದಿ ಸುತ್ತಮುತ್ತ ಇರುತ್ತಾರೆ ಈ ಲೋಕದ ರೀತಿಗಳನ್ನೆಲ್ಲ ವೆಂಕಣ್ಣಯ್ಯ ಚೆನ್ನಾಗಿ ಕಂಡಿದ್ದ ಮನಸ್ಸನ್ನು ಅದಕ್ಕೆ ಸಿದ್ಧ ಮಾಡಿಕೊಂಡಿದ್ದ ಆತನ ಮನಸ್ಸಿನಲ್ಲಿ ಶೇಷಾಚಲ ಸಾಧುಗಳ ಮೇಲ್ಪಂಕ್ತಿ ಸ್ಥಿರವಾಗಿ ನೆಲೆಸಿತ್ತು ಸೀತಾರಾಮರ ದಿವ್ಯಚರಿತ್ರೆಯು ಭಗವದ್ಗೀತೆಯ ವಾಕ್ಯಗಳು ಅವನ ಜೀವನದಲ್ಲಿ ಸೇರಿಕೊಂಡಿದ್ದವು ಅವಸಾನ ಕಾಲದಲ್ಲಿ ಆತ ಭಗವದ್ ಧ್ಯಾನದಲ್ಲಿ ಎಲ್ಲವನ್ನೂ ಮರೆತಿದ್ದ ದೇವತಾರಾಧನೆಯಲ್ಲಿ ಪುಷ್ಪಾರ್ಚನೆ ಮಾಡುವ ಕೈಯಂತೆ ಆತನ ಹಸ್ತ ಮುದ್ರಿಕೆ ಇತ್ತಂತೆ ತೀರಿಕೊಂಡಾಗ ಹಾಗಿದ್ರಂತೆ ಈ ಎಲ್ಲ ಮಹಾನುಭಾವರ ಜೀವನದ ನೆನಪುಗಳು ನಮ್ಮ ಜೀವನಗಳನ್ನು ರೂಪಿಸಲಿ ನಿರ್ದೇಶಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂತಹ ಚಿತ್ರಶಿಲ್ಪಗಳನ್ನು ನೀಡಿದಂತಹ ಡಿ ಅವರಿಗೆ ನಮ್ಮ ಕೃತಜ್ಞತಾ ಪೂರ್ವಕ ನಮನಗಳು ಸಲ್ಲಿ ಅಂತ ಹೇಳ್ತಾ ಅಲ್ಲಿ ಮಾತನ್ನು ನಮಸ್ಕಾರ